ज्ञतार्पण के मुचे मुदीन कार्यक्रम बूचने ना अरे शुक्रवार दस शताधानी डॉक्टर रा गणेश भगवद्गीता व्याख्या माले मुंदर भाग नड़ीय कई दिवसापक चिंत्र शे उपन्यासमाले संस्थिया दीर्घकाल दिवंगत बी एस ಸುಬರಾಯರ ಸ್ಮರಣೆಯಲ್ಲಿ ಅವರ ಕುಟುಂಬದವರು ಪ್ರಾಯೋಜನೆ ಮಾಡಿದ್ದಾರೆ ಆ ಕುಟುಂಬ ಸದಸ್ಯರಿಗೆ ಎಲ್ಲ ಶ್ರೇಯಸ್ಸು ಉಂಟಾಗಲಿ ಅಂತ ತಮ್ಮೆಲ್ಲರ ಪರವಾಗಿ ಹಾರೈಸ್ತೇನೆ ಡಾಕ್ಟರ್ ಗುರುರಾಜ್ ಖಜಗಿಯವರು ನಮಗೆಲ್ಲ ರಸದೌತಣವನ್ನೇ ಮಾಡಿಸಿದ್ದಾರೆ ಡಿ ವಿ ಜಿಯವರ ಚಿತ್ರಶಾಲೆ ಸಂಪುಟಗಳು ಒಂದು ಅನುಪಮವಾದ ಬರಹ ಇಷ್ಟು ವ್ಯಾಪಕವೂ ವಿಸ್ತಾರವೂ ವೈವಿಧ್ಯಮಯವೂ ಆದ ಈ ನೆನಪಿನ ಬರಹ ಬೇರೆ ಬಂದಿಲ್ಲ ಕನ್ನಡದಲ್ಲಂತೂ ಬಂದಿಲ್ಲ ಅನೇಕ ದೃಷ್ಟಿಗಳಿಂದ ಡಿವಿಜಿ ವಿ ಜಿಯವರ ಈ ಬರಹ ವಿಶಿಷ್ಟವಾದ್ದು ವ್ಯಕ್ತಿಚಿತ್ರಣದ ಪ್ರಾಕಾರ ಇಟ್ಕೊಂಡು ಡಿ ವಿ ದಶಕದಲ್ಲಿ ಈ ಲೇಖನಗಳನ್ನು ಬರೆಯೋದಕ್ಕೆ ಬರೆಸೋದಕ್ಕೆ ಪ್ರಾರಂಭ ಮಾಡಿದರು ಸುಮಾರು ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ಎಂಟು ಮಾಲಿಕೆಗಳು ಬಂದವು ಅವರು ಕೆಲವು ವಿಶಿಷ್ಟ ಆಶಯಗಳನ್ನು ಇಟ್ಟುಕೊಂಡು ಈ ಬರವಣಿಗೆ ಮಾಡಿದ್ರು ತಾವು ಕಂಡ ಅನೇಕ ವ್ಯಕ್ತಿಗಳ ಪರಿಚಯವನ್ನು ಒದಗಿಸೋದು ಅದರ ಒಂದು ಭಾಗ ಅಷ್ಟೇ ಡಾಕ್ಟರ್ ಗುರುರಾಜ್ ಕರಜಗಿಯವರು ಅದನ್ನು ಉದ್ದಕ್ಕೂ ವಿವರಿಸಿದ್ದಾರೆ ಅಷ್ಟೇ ಆಗಿದ್ದಿದ್ದರೆ ಬರೀ ವ್ಯಕ್ತಿ ಪರಿಚಯ ಅಷ್ಟೇ ಆಗಿದ್ದಿದ್ರೆ ಈ ಬರವಣಿಗೆಯ ಪ್ರಯೋಜನ ಪರಿಮಿತವಾಗ್ತಾ ಇತ್ತು ಆ ವ್ಯಕ್ತಿ ಪರಿಚಯಗಳ ಮೂಲಕ ಡಿ ವಿ ಜಿಯವರು ಸೂಚಿಸಬಯಸಿದ್ದು ಆಗಿನ ಜನಜೀವನದ ಸ್ವರೂಪವನ್ನು ಆಗಿನ ಸಂಸ್ಕೃತಿಯನ್ನ ಮತ್ತು ಆ ಸಂಸ್ಕೃತಿಗೆ ತಳೆಹದಿಯಾಗಿದ್ದ ಮೌಲ್ಯಗಳನ್ನು ಈ ಮೌಲ್ಯಗಳನ್ನು ಕುರಿತು ಡಿ ಈ ಮಾಲೆಯಲ್ಲಿ ಪುಟಗಟ್ಟಲೆ ವಿವರಣೆ ಬರೆಯೋದಕ್ಕೆ ಹೋಗೋದಿಲ್ಲ ಅವರು ಕೊಡುವ ವ್ಯಕ್ತಿ ಪರಿಚಯಗಳ ಮೂಲಕವೇ ಆ ಮೌಲ್ಯಗಳು ಪ್ರಕಟವಾಗುವ ರೀತಿಯಲ್ಲಿ ಬರೆದಿದ್ದಾರೆ ಅದರಿಂದನೇ ಡಾಕ್ಟರ್ ಗುರುರಾಜ್ ಕರ್ಜಗಿಯವರಂಥವ್ರ ವ್ಯಾಖ್ಯಾನ ನಮಗೆ ಅಗತ್ಯವಾಗೋದು ಹೀಗೆ ಈ ಬರವಣಿಗೆಯಲ್ಲಿ ರಂಜನೆ ಬೋಧನೆ ಒಟ್ಟೊಟ್ಟಿಗೆ ನಡೆದಿದೆ ಈ ಮೌಲ್ಯಗಳ ಅಡಿಪಾಯದ ಕಾರಣದಿಂದಾಗಿ ಈ ಬರಹಕ್ಕೆ ಒಂದು ರೀತಿಯ ಸಾರ್ವಕಾಲಿಕತೆ ಬಂದಿದೆ ಡಾಕ್ಟರ್ ಕರ್ಜಗಿಯವರು ಹೇಳಿದ ಹಾಗೆ ಈ ಬರಹದ ವಾಚಕರು ಮತ್ತು ಮುಂದಿನ ಪೀಳಿಗೆಗಳವರು ತಮ್ಮದೇ ಆದ ಚಿತ್ರಶಾಲೆಗಳನ್ನು ರೂಪಿಸಿಕೊಳ್ಳುವುದು ಸಾಧ್ಯ ಮತ್ತು ಅಗತ್ಯ ತಮ್ಮದೇ ಜೀವನದ ರೋಚಕ ಘಟನೆಗಳನ್ನು ಪೂರಕವಾಗಿ ಡಾಕ್ಟರ್ ಕರ್ಜಿಗೆ ಸ್ಮರಿಸಿದ್ದು ಔಚಿತ್ಯಪೂರ್ಣವಾಗಿದೆ ಏಕೆಂದರೆ ಆಲ್ ಗ್ರೇಟ್ ರೈಟಿಂಗ್ ಈಸ್ ಡೈನಾಮಿಕ್ ಅಂಡ್ ನಾಟ್ ಸ್ಟ್ಯಾಟಿಕ್ ಈ ಬರವಣಿಗೆಗಳಿಂದೆಲ್ಲ ಡಿಜಿ ಡಿವಿಜಿ ಡಿ ವಿ ಜಿಯವ್ರ ಹತ್ರ ಬರ್ಕೊಂಡು ಪ್ರಕಟಣೆಗೆ ಅಣಿ ಮಾಡಿದ ನನಗೇನೆ ಕರಜ್ಗಿಯವರು ಮಾತಾಡುವಾಗ ಎಲ್ಲ ಹೊಸದಾಗಿ ಕಂಡಿದೆ ಹೀಗೆ ಮತ್ತಷ್ಟು ಪ್ರಬೋಧಕವಾಗಿ ಹೊಸದಾಗಿ ಕಾಣ್ತಾ ಇವೆ ಶ್ರೇಷ್ಠ ಸಾಹಿತ್ಯದ ಲಕ್ಷಣವೇ ಅದು ಲೇಟ್ರಿಚರ್ ಲಿಟ್ರೇಚರ್ ಈಸ್ ಡೈನಾಮಿಕ್ ಆ್ಯಂಡ್ ನಾಟ್ ಸ್ಟ್ಯಾಟಿಕ್ ಇನ್ನೊಂದು ಮುಖ್ಯ ಆಯಾಮವನ್ನು ಕೂಡ ನಾವು ಗುರುತಿಸಬೇಕು ನಾವು ಒಬ್ರೇ ಕುಳಿತು ಓದ್ಕೋಬಹುದು ತೊಂದರೆ ಇಲ್ಲ ಒಬ್ಬರೇ ಕುಳಿತು ಓದಿದ್ರೆ ಒಂದಷ್ಟು ಪ್ರಯೋಜನ ಇರುತ್ತದೆ ಆದರೆ ಡಾಕ್ಟರ್ ಕರಜಗಿಯವರಂಥ ಸಹೃದಯರ ಮಾರ್ಗದರ್ಶನದಲ್ಲಿ ಈ ಅನುಭವವನ್ನು ನಾವೆಲ್ಲ ಹಂಚಿಕೊಳ್ಳೋದ್ರಿಂದ ಆನಂದ ದ್ವಿಗುಣವಾಗುತ್ತೆ ತ್ರಿಗುಣವಾಗುತ್ತೆ ಇದನ್ನು ತಾವೆಲ್ಲ ಅನುಭವಿಸಿದ್ದೀರಿ ಹಿಂದಿನ ಎರಡು ಉಪನ್ಯಾಸ ಸರಣಿಗಳಲ್ಲಿ ಮತ್ತು ಈ ಸರಣಿಯಲ್ಲಿ ಇದು ನಮಗೆಲ್ಲ ಅನುಭವಕ್ಕೆ ಬಂದಿದೆ ತಮ್ಮಲ್ಲಿ ಅನೇಕರು ನನ್ನಲ್ಲಿ ವ್ಯಕ್ತ ಮಾಡಿದ ಭಾವನೆಗೆ ನಾನು ಶಬ್ದರೂಪ ಕೊಡ್ತಾ ಇದ್ದೇನೆ ಅಷ್ಟೆ ನಾನು ನನ್ನ ಪರವಾಗಿ ಹೇಳ್ತಾ ಇಲ್ಲ ಈ ರಸಯಾತ್ರೆ ಮಾಡಿಸ್ತಾ ಇರುವ ಡಾಕ್ಟರ್ ಗುರುರಾಜ್ ಕರ್ಜಿಗೆ ತಮ್ಮೆಲ್ಲರ ಪರವಾಗಿ ಗೋಖಲೆ ಸಂಸ್ಥೆಯ ಪರವಾಗಿ ಹಾಗೂ ಬಿ ಎಸ್ ಸುಬ್ಬರಾಯರ ಕುಟುಂಬದ ಸದಸ್ಯರ ಪರವಾಗಿ ನಮ್ರವಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಕಡೆಯಲ್ಲಿ ಪ್ರಸಾದ ವಿತರಣೆ ವ್ಯವಸ್ಥೆ ಮಾಡಿದ್ದಾರೆ ಇದು ಚಾರ್ಲ್ಸ್ ಲ್ಯಾಂಬ್ ಅಂತ ಒಬ್ಬ ಪ್ರಸಿದ್ಧ ಪಾಶ್ಚಾತ್ಯ ಸಾಹಿತಿ ಅವನೊಂದು ಪ್ರಪಂಚದಲ್ಲಿ ಬರೀತಾನೆ ಪಾಶ್ಚಾತ್ಯರಲ್ಲ ಒಂದು ಪದ್ಧತಿ ಉಂಟು ಪ್ರತಿ ದಿವಸ ಭೋಜನಕ್ಕೆ ಕೂತ್ಕೊಂಡಾಗ ಗ್ರೇಸ್ ಹೇಳುವ ಎಲ್ಲಪ್ಪ ಭಗವಂತ ಇದೆಲ್ಲ ನಿನ್ನ ಪ್ರಸಾದ ಅಂತ ದೇವರನ್ನು ಸ್ಮರಿಸಿ ಊಟ ಮಾಡೋದು ಸೇಯಿಂಗ್ ದಿ ಗ್ರೇಸ್ ಅಂತ ಹೇಳ್ತಾರೆ ಹೌದು ಹಾಗೇ ಶ್ರೇಷ್ಠವಾದ ಸಾಹಿತ್ಯವನ್ನು ಓದುವಾಗಲೂ ಕೂಡ ನಾವು ಗ್ರೇಸ್ ಪದ್ಧತಿಯನ್ನು ಇಟ್ಕೊಳ್ಳೋದು ಒಳ್ಳೇದಲ್ವಾ ಅಂತ ಚಾರ್ಲ್ಸ್ ಲ್ಯಾಂಬ್ ಬರೀತಾನೆ ವೈನಾಟ್ ಎ ಗ್ರೇಸ್ ಬಿಫೋರ್ ವಿ ರೀಡ್ ಶೇಕ್ಸ್ಪಿಯರ್ ವೈನಾಟ್ ವಿ ಸೇ ಗ್ರೇಸ್ ಬಿಫೋರ್ ವಿ ರೀಡ್ ಮಿಲ್ಟನ್ ಅಂತ ಚಾರ್ಲ್ಸ್ ಲ್ಯಾಂಬ್ ಬರೀತಾನೆ ಹಾಗೇ ಸಣ್ಣ ಈ ಉಪನ್ಯಾಸ ಬಾಲ್ಯ ಸಂದರ್ಭದಲ್ಲೂ ಪ್ರಸಾದ ವಿತರಣೆ ವ್ಯವಸ್ಥೆ ಮಾಡಿದ್ದಾರೆ ಕಾರ್ಯಕ್ರಮದ ನಂತರ ದಯವಿಟ್ಟು ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ತೆರಳಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ ಸಹೃದಿಯರಿಗೆ ನಮಸ್ಕಾರ ನಿನ್ನೆ ದಿವಸ ಮನೆಗೆ ಹೋಗ್ಬೇಕಂತಿದ್ದೆ ಅಂತ ಅಂದ್ಕೋತಾ ಇದೀವಿ ಮನೆಯಲ್ಲಿ ಕಾರಲ್ಲಿ ಹೋಗಬೇಕಾದ್ರೆ ಐದು ದಿವಸದ ಉಪನ್ಯಾಸಮಾಲೆ ಶುರು ಆಗ್ತದೆ ಅಂದಾಗ ಐದು ದಿವಸ ಹೋಗ್ಬೇಕಲ್ಲಪ್ಪ ನಾನು ಬರೋದು ಹತ್ತತ್ರ ಎಲ್ಹಂಕಾದಂಥತ್ರ ಇದ್ದೀನಿ ನಾನು ಹೆಬ್ಬಾಳ ಹತ್ರ ಅಲ್ಲಿಂದ ಅಲ್ಲಿ ಬರಬೇಕಾದ್ರೆ ಬೇರೆ ಊರಿಗೆ ಬಂದಾಗ ಅನಿಸುತ್ತೆ ಅದರಲ್ಲಿ ದಾರಿಯಲ್ಲಿ ಟ್ರಾಫಿಕ್ ದೇವರೇ ಪಾರ್ ಮಾಡಬೇಕು ನಾನು ಒಂದು ದಿವಸ ಲೇಟಾಗಿ ಬಂದಿಲ್ಲ ಕಾರ್ಯಕ್ರಮಕ್ಕೆ ಇಷ್ಟು ವರ್ಷ ಆದರೂ ಭಗವಂತ ತಪ್ಪಿಸ್ಬೇಡಪ್ಪ ಅಂತ ಬಿಡ್ಕೊಳ್ಳೋದು ಆದರೆ ಒಂದು ಸಲವೂ ಆಗೋದಿಲ್ಲ ಕರೆಕ್ಟ್ ಬರುತ್ತೆ ಒಳ ಟೆನ್ಷನ್ ತುಂಬ ಆಗಿಬಿಡುತ್ತೆ ಒಂದು ಸಲ ಟ್ರಾಫಿಕ್ ಬ್ಲಾಕ್ ಆದಾಗ ಏನು ಮಾಡೋದು ಅಂತ ಅನಿಸುತ್ತೆ ಹಾಗಾಗಿಲ್ಲ ಆದರೆ ತಮಾಷೆ ಆದದ್ದಂದರೆ ಲಕ್ಷರ್ ಶುರು ಆದಮೇಲೆ ಮುಗಿದೇ ಹೋಯ್ತಾ ಅನಿಸ್ಬಿಡುತ್ತೆ ನನಗಂತೂ ನಿಮಗೆ ಹೇಗೆ ಅನಿಸುತ್ತೋ ಗೊತ್ತಿಲ್ಲ ಐದನೈದು ದಿವಸ ಐದನೈದು ದಿವಸ ಮನೆಗೆ ಹೋದ್ಮೇಲೆ ಮನೆಯವರು ಒಂದಿಗಿದ್ರೂ ಬಣ ನನಗೆ ಎಲ್ಲೋ ಕಳ್ಕೊಂಡೆ ಅನ್ನೋಂಗ ಅನಿಸ್ತಾ ಇರುತ್ತೆ ಆ ಆತ್ಮೀಯತೆ ಇಲ್ಲಿ ಡಿ ವಿಜಿ ಬಿತ್ತು ಹೋಗಿದ್ದಾರೆ ಅಷ್ಟು ನನಗೆ ಅದ್ರ ತುಂಬ ನಂಬಿಕೆ ಇದೆ ವೈಬ್ರೇಷನ್ ಬಗ್ಗೆ ತುಂಬಾ ನಂಬಿಕೆ ಇದೆ ಹಿರಿಯರು ಅಡ್ಡಾಡದಂಥ ಜಾಗ ಅದು ಯಾವಾಗಲೂ ಜಾಗೃತ ಜಾಗನೇ ಅದು ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಯಾಕೆ ಹೋಗ್ತೀವಿ ಹೇಳಿ ನೂರಾರು ಜನ ಸಹಸ್ರಾರು ಜನ ಕೋಟ್ಯಾಂತರ ಜನ ಆ ವಿಗ್ರಹವನ್ನು ದೇವರು ಒಂದು ಪೂಜೆ ಮಾಡಿದಾರಲ್ಲ ಆ ವೈಬ್ರೇಷನ್ಸ್ ಇದೆ ಅಂತ ಹೋಗ್ತೀವಿ ನಾವು ಹಾಗೆ ಹಿರಿಯರ್ ವೈಬ್ರೇಷನ್ಸ್ ಎಲ್ಲ ಇಲ್ಲಿ ಇದೆ ಅದಕ್ಕೆ ಜ್ಞಾಪಕ ಚಿತ್ರಶಾಲೆ ನೆನೆಸ್ಕೊಂಡಾಗ ಒಂದ್ಸಲ ರೋಮಾಂಚನ ಆಗಿಬಿಡುತ್ತೆ ಈ ಫೋಟೋ ಇದೆಯಲ್ಲ ಫೋಟೋನ ಎಷ್ಟು ಚೆನ್ನಾಗಿದೆ ಗೊತ್ತ ಗಾಂಧಿ ಫೋಟೋ ಅನಾವರಣ ಮಾಡಿದವರು ಗೋಖಲಿಯವರು ಗೋಖಲಿಯವರು ಅವರು ಮುಟ್ಟಿದ್ದ ಫೋಟೋ ಅಂದರೆ ಸಂತೋಷ ಆಗತ್ತೆ ನಮಗೆ ಅಲ್ವ ಗಾಂಧೀಜಿಯವ್ರ ಫೋಟೋ ಅನಾವರಣ ಮಾಡ್ತಾರೆ ಅವರು ಮುಟ್ಟಿದ್ದು ಅಂದರೆ ಹಿಂದಕ್ಕೊಂದು ಸಲ ನಾನು ಯಾವುದೋ ಘಟನೆಯಲ್ಲಿ ಹೇಳಿದ್ದೆ ನಾನು ನನ್ನ ಸ್ನೇಹಿತರ ಜೊತೆಗೆ ಯೂನಿವರ್ಸಿಟಿ ಗ್ರ್ಯಾಂಡ್ಸ್ ಕಮಿಷನ್ ಸೆಕ್ರೆಟರಿ ಒಬ್ಬರು ಇದ್ದರು ಜೊತೆಗೆ ವಾರಣಾಸಿಗೆ ಹೋದಾಗ ನಮ್ಮ ಬಿಸ್ಮಿಲ್ಯಾಖಾನ್ ಶೈನಾಯಿ ಬಿಸ್ಮಿಲ್ಯಾಖಾನ್ ಅವ್ರ ಮನೆಗೆ ಹೋಗಿದ್ವಿ ತುಂಬ ಸಣ್ಣ ಮನೆ ಚೆನ್ನಾಗಿಟ್ಕೊಂಡಿಲ್ಲ ಒಂದು ಸಣ್ಣ ಕಾಟಲ್ಲಿ ಇದ್ದರು ಅವ್ರು ಹೋದಾಗ ಕೇಳಿದ್ ಎಷ್ಟು ಚೆನ್ನಾಗಿ ಹೇಳಿದ್ರೆ ಗೊತ್ತಾ ಅವರು ನಾನು ಏನೋ ನಿಮ್ಮ ಜೀವನದೊಂದು ಅತ್ಯಂತ ನೆನಪಿನ ಘಟನೆಯನ್ನು ಹೇಳಿ ನೆನೆಸ್ಕೊಳ್ಳುವಂಥ ಘಟನೆಯನ್ನು ಹೇಳಿ ಎಂದೆ ಸುನ್ನ ಚಾತಾಯ ಅಂದರು ಕೇಳಬೇಕಂತಿದ್ಯಾ ಅಂದರು ನಿಮ್ಮ ಶೈರು ಅಂದರು ಒಂದು ಹಳೇ ಕಪಾಟು ಡಗ ಡಗ ಡಗ ಅಂತ ಓಪನ್ ಆಗುವಂಥ ಕಪಾಟು ಅದನ್ನು ತೆಗೆದ್ರು ಒಂದು ಪ್ಲಾಸ್ಟಿಕ್ ಚೀಲದ ಒಂದು ಬಟ್ಟೆ ಹಿಡ್ಕೊಂಬಂದರು ಬಿಸ್ಮಿಲ್ಲ ಖಾನ್ ಆ ವಯಸ್ಸಿಗೆ ಸುಮಾರು ಎಪ್ಪತ್ತೆಂಟು ಎಂಬತ್ತು ವರ್ಷ ಇರ್ಬೇಕು ಅವ್ರಿಗೆ ಹಿಡ್ಕೊಂಬಂದು ಹೀಗೆ ಹಿಡಿದಿದ್ದಾರೆ ಅದು ಶಹನಾಯಿ ಓದೋಕ್ಕೆ ಹಾಕೊಳ್ಳೋಂಥ ಜಾಕೆಟ್ ಇರುತ್ತಲ್ಲ ಮೇಲೆ ಆ ಜಾಕೆಟ್ ಮಡಿಚಿ ಪ್ಲಾಸ್ಟಿಕ್ ಕವರ್ನಲ್ಲಿ ಇಟ್ಟಿದ್ದಾರೆ ಹಿಡ್ಕೊಂಬಂದರು ದೇಖೋ ಎಹಿ ಎಹಿ ಬಾಪು ಹಾತ್ರ ಖೇತೆ ಪ್ಲಾಸ್ಟಿಕ್ ಕವರ್ ಒಳಗಿದೆ ಅದು ಮುಟ್ಟಿ ಹೇಳ್ತಾರೆ ಇಲ್ಲೇ ಇಲ್ಲೇ ಗಾಂಧಿ ಕೈ ಇಟ್ಟಿದ್ದು ನನ್ನ ಹೆಗಲ ಮೇಲೆ ಅಂತ ಎಷ್ಟು ವರ್ಷ ಹಿಂದೆ ಇವರು ನುಡಿಸ್ಬೇಕಾದ್ರೆ ಗಾಂಧಿ ಬಂದು ಚೆನ್ನಾಗಿ ನುಡಿಸ್ತೀರಿ ಅಂತ ಹೆಗಲ್ ಮೇಲೆ ಕೈಯಿಟ್ಟು ಹೋದರು ಅಂತೆ ಇವರು ಏನು ಮಾಡಿದ್ರು ಗೊತ್ತಾ ತಕ್ಷಣ ಅದನ್ನು ಬಿಚ್ಚಿ ಕವರ್ಲ್ಲಿ ಹಾಕಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿಬಿಟ್ಟಿದ್ದಾರೆ ಮತ್ತಾರು ಮುಟ್ಟಿದ್ರೆ ಮೇಲ್ಗಾಗಿ ಹೋಗ್ತದೆ ಅನ್ನೋ ಹಾಗೆ ಅದು ಆಗಿ ನಲ್ವತ್ತೈವತ್ತು ವರ್ಷ ಆಗಿರಬೇಕು ಅಂತ ನೆನೆಸ್ಕೊಂಡು ನನಗೆ ಹೇಳ್ತಾರೆ ಇಲ್ಲೇ ಕೈ ಇಟ್ಟಿದ್ದು ಗಾಂಧಿ ಅಂತ ಆ ಸ್ಪರ್ಶ ಅವರ ದೃಷ್ಟಿಯಲ್ಲಿ ಮೈ ಆಗಿಲ್ಲ ಹಾಗೆ ಮಹಾತ್ಮರ ಸ್ಪರ್ಶ ಯಾವತ್ತೂ ಮರೆಯಾಗೋದಿಲ್ಲ ಅವರು ಬರೆದಂತಹ ಕೃತಿ ಜ್ಞಾಪಕ ಚಿತ್ರಶಾಲೆ ದಯವಿಟ್ಟು ಒಂದು ವಿಚಾರ ಮಾಡಿ ಸ್ನೇಹಿತರೆ ನಾನು ಯಾರ ಬಗ್ಗೆನೂ ಮಾತಾಡಬೇಕಾದ್ರೆ ಅವ್ರ ಚಿತ್ರ ಕಣ್ಣು ಮುಂದೆ ಬರೋದು ಹೊರತು ಅವ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ಅಲ್ವಾ ಯಾರು ಪರಿಚಯ ಇಲ್ಲದವ್ರ ಬಗ್ಗೆ ಮಾತಾಡಬೇಕು ಅಂತ ತಿಳ್ಕೊಳ್ಳಿ ಒಬ್ಬರು ಇದ್ದಾರೆ ಜಾನ್ ಮಿಚಲ್ ಅಂತ ಅವ್ರ ಕಲ್ಪನೆ ಮಾಡ್ಕೊಳ್ಳಿ ನೋಡೋಣ ಯಾವ ಜಾನ್ ಮಿಚಲ್ಲು ಗೊತ್ತಿಲ್ಲಲ್ಲ ನೋಡ್ದು ಇದ್ದಾಗ ಅವ್ರ ಬಗ್ಗೆ ಕಲ್ಪನೆ ಬರೋಲ್ಲ ಆದರೆ ಒಂದು ಸಲ ಅವ್ರು ನೋಡಿಬಿಡಿ ನೆಕ್ಸ್ಟ್ ಮಿಚಲ್ ಅಂತ ತಕ್ಷಣ ಮುಗಿದು ಚಿತ್ರ ಬರುತ್ತೆ ಚಿತ್ರ ಬರದೆ ಮಾತಾಡೋಕ್ಕಾಗೋದಿಲ್ಲ ಅಂದರೆ ನನಗನ್ಸು ಮಟ್ಟಿಗೆ ಯಾವಾಗ ಡಿ ವಿ ಜಿ ಅವರು ಶ್ರೀಮಾನ್ ರಾಮಸ್ವಾಮಿಯವ್ರನ್ನ ಕೂಡ್ಸ್ಕೊಂಡು ಬರೆಸ್ಕೋತ ಬರೆಸ್ತಾ ಇದ್ದರು ಬರೆಸ್ಬೇಕಾದ್ರೆ ಅವ್ರು ಬರೀ ನೆನೆಸ್ಕೋತಾ ಇಲ್ಲ ಆ ಕಾಲಕ್ಕೆ ಹೋಗಿದ್ದಿರ್ಬೇಕು ಅವರು ಆ ಕಾಲಕ್ಕೆ ಹೋಗಿ ಅನುಭವಿಸಿದಾಗಲೇ ಈ ಸ್ರೋತ ರಸ ಬರೋದು ಇದರೊಳಗೆ ಆದ್ದರಿಂದ ಅರುವತ್ತು ವರ್ಷ ವರ್ಷಗಳ ನಂತರ ಕೂಡ ಡಿ ವಿ ಜಿ ಅದನ್ನು ಅನುಭವಿಸಿ ಬರದಂಥದ್ದು ಅದಕ್ಕೆ ಆ ಶಕ್ತಿ ಅದರೊಳಗಿದೆ ನಿನ್ನ ನಾನು ಹೇಳ್ತಾ ಹೇಳಿದೆ ಎಷ್ಟೊಂದು ಜನರ ಪರಿಚಯ ಜೀವನದಲ್ಲಿ ಆಗಿಬಿಡುತ್ತೆ ಕೆಲವು ಪರಿಚಯ ಯಾಕಾಯ್ತು ಅನ್ನೋವಂಥವ್ರು ಇರ್ತಾರೆ ಇನ್ನು ಕೆಲಚ ಆ ತಲೆಪ ನಮ್ಮ ಜೀವನ ಧನ್ಯ ಆಯಿತು ಅನ್ನೋವಂಥವ್ರು ಇರ್ತಾರೆ ಕೆಲವರು ಕ್ಷಣಕಾಲದ ಪರಿಚಯ ಕೆಲವ್ರು ಹೇಗಿರ್ತಾರೆ ಅಂದರೆ ಅವ್ರು ಬಂದ ತಕ್ಷಣ ಎದೆ ದಡದಡ ಅನ್ನತ್ತೆ ಅಂಥವ್ರು ಜೋರು ಡಾಮಿನೆಂಟ್ ಇರ್ತಾರೆ ಕೆಲವು ತುಂಬ ಪ್ರೀತಿ ಪಾತ್ರರಿದ್ದಾರೆ ಕೆಲವು ಬರದೇ ಹೋದ್ರೆ ಚಂಕ್ ಸಂಕಟ ಆಗುತ್ತೆ ಇನ್ನು ಕೆಲವರು ಎಲ್ಲೋ ಮೂಲೆಯಲ್ಲಿ ಹಚ್ಚಿದ ಮೂಲೆಯಲ್ಲಿ ಹೆಚ್ಚಿಟ್ಟರಂಥ ಒಂದು ಸುಗಂಧ ಪರಿಮಳ ಒಂದು ಉದ್ಬತ್ತಿಕ್ಕಿದ್ದಾಗಿರ್ತಾರೆ ಇರೋದೇ ಗೊತ್ತಿರೋಲ್ಲ ಒಂದು ಮನಸ್ಸಿಗೆ ಒಂದು ತೃಪ್ತಿ ಇರ್ತದೆ ಅವರು ಇದ್ದಾರೆ ಅಂದರೆ ತೃಪ್ತಿ ಇರ್ತದೆ ಅಂಥ ಜನ ನಮ್ಮ ಜೀವನದಲ್ಲಿ ಬಂದು ಹೋಗಿದ್ದಾರೆ ಅಂಥವ್ರು ನೆನೆಸ್ಕೊಳ್ಳೋದು ಇದೆಯಲ್ಲ ಅದು ನಮ್ಮ ಜಾಪಕ ಚಿತ್ರಶಾಲಿ ನೀನು ಒಂದು ಇಬ್ರು ಮೂರು ಜನ ಹೇಳಿದೆ ನಾನು ನನಗೆ ಸಿಕ್ಕಂಥವ್ರು ಡಾಕ್ಟರ್ ಕಾರ್ಖಾನಾವಾಲಾಗಲಿ ಇದನ್ನು ಮೆಣಸಿಡ್ ಡಾಕ್ಟರ್ ಕರಣ್ ಸಿಂಗ್ ಬಗ್ಗೆ ಹೇಳಿದೆ ಅಂಥ ದೊಡ್ಡವರು ತುಂಬ ಜನ ಬರ್ತಾರೆ ಹೇಳಿದವರು ಮತ್ತು ಯಾವಾಗ ನೆನಪಾಗ್ತದೆ ನಾನು ಪ್ಲಾನ್ ಮಾಡಿರೋಲ್ಲ ನೆನಪಾದಾಗ ಹೇಳ್ಬಿಡ್ತೇನೆ ಅನ್ನೋದು ಅಂಥ ದೊಡ್ಡ ದೊಡ್ಡವ್ರು ಬರ್ತಾರೆ ಒಂದು ಸಲ ನನಗೆ ಗಾಬರಿ ಆಗುವಂಥ ಪ್ರಸಂಗನೂ ಒಂದಾಗಿತ್ತು ತಮ್ಮಲ್ಲಿ ರಸಾಯನಶಾಸ್ತ್ರದವ್ರು ಯಾರಾದರೂ ಇದ್ದರೆ ಒಬ್ಬ ಮನೀಶ್ನ ಹೆಸರು ಬರ್ತಿದ್ದೆ ಡಾಕ್ಟರ್ ಲೀನಸ್ ಪೌಲಿಂಗ್ ಅಂತ ಅವರಿಗೆ ನೋಬೆಲ್ ಪ್ರಶಸ್ತಿ ಎರಡು ಸಲ ಬಂದಿದೆ ಒಂದು ಸಲ ನೋಬೆಲ್ ಪ್ರಶಸ್ತಿ ಬಂದರೆ ಸಾಕು ಜೀವನದ ಶೇಂಗ ಅದು ಅಂಥದ್ರೊಳಗೆ ನೋಬೆಲ್ ಪ್ರಶಸ್ತಿ ಎರಡು ಸಲ ಬಂದಂಥ ಮನುಷ್ಯ ಅವರು ನೋಡೋ ಅವಕಾಶ ಅವರು ಹ್ಯಾಂಡ್ ಶೇಕ್ ಮಾಡೋ ಅವಕಾಶ ಮಾತಾಡೋ ಅವಕಾಶ ನನಗೆ ಸಿಕ್ಕಿತ್ತು ಭಾಳ ಅದ್ಭುತ ಘಟನೆ ಅದು ಡೆಲ್ಲಿಯಲ್ಲಿ ಬಂದಿದ್ದರು ಲೀನಾಸ್ ಪೌಲಿಂಗ್ ರಸಾಯನಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಮತ್ತು ಮುಂದೆ ವಿಯಟ್ನಾಂ ಯುದ್ಧ ಆದಾಗ ಅದನ್ನು ತಡೀಬೇಕು ಅಂತ ಎಲ್ಲ ನೊಬೆಲ್ ಪ್ರಶಸ್ತಿ ಬಂದವರನ್ನು ಸೇರಿಸ್ಕೊಂಡು ಪ್ರೆಸಿಡೆಂಟ್ ನಿಕ್ಸನ್ ಇದ್ದರು ಅವಾಗ ಅವರ ಹತ್ರ ಹೋರಾಡಿ ವಿಯಟ್ನಾಂ ಯುದ್ಧ ನಿಲ್ಲೋದಕ್ಕೆ ಕಾರಣರಾದವರು ಅವರೊಬ್ಬರು ಅವರಿಗೆ ಶಾಂತಿ ಪ್ರಶಸ್ತಿ ಬಂತು ನೊಬೆಲ್ ಪ್ರಶಸ್ತಿ ಏನು ಆಲ್ರೆಡಿ ಮೂರು ಇಂಚು ಮ್ಯಾಸಚುಸೇಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಮ್ ಐ ಟಿ ಅಂತ ಹೇಳ್ತೀವಿ ಬಾಸ್ಟನ್ನಲ್ಲಿ ಅದರ ಡೈರೆಕ್ಟ್ರಾಗಿದ್ದವರು ಆದರೆ ಪ್ರೈಮರಿ ಸ್ಕೂಲಲ್ಲಿ ಪಾಠ ಮಾಡೋರು ಅವ್ರದೇ ಇನ್ಸ್ಟಿಟ್ಯೂಟಲ್ಲಿ ಪ್ರೈಮರಿ ಸ್ಕೂಲಲ್ಲಿ ಪಾಠ ಮಾಡೋರು ಎಷ್ಟು ನೇರ ಮಾತು ನೇರ ನುಡಿ ಅಂದರೆ ಅವ್ರು ಯಾಕೆ ದೊಡ್ಡವರಾದರು ಅಂತ ಕೆಲವು ವಿಚಾರ ಮಾಡ್ತೀನಿ ನಾನು ಎಷ್ಟು ದೊಡ್ಡ ದೊಡ್ಡವರು ಇದ್ದಾರೆ ಜೀವನದಲ್ಲಿ ಅವ್ರು ಯಾಕೆ ದೊಡ್ಡವರಾದರು ಯಾಕೆ ದೊಡ್ಡವರಾದರೂ ಕಾರಣ ಏನು ಅಂದರೆ ಅವ್ರ ಮಾತಿನಲ್ಲಿ ಹೇಳಬೇಕು ಹೇಳಬಾರ್ದು ಅಂತಿಲ್ಲ ಒಂದೇ ಒಂದಿರೋದು ನಮ್ಮಲ್ಲಿ ಏನು ಹೇಳಬೇಕು ಅಂತ ಉಪಯೋಗಿಸ್ತೀವಲ್ಲ ಏನು ಹೇಳೋ ಪ್ರಶ್ನೆ ಇಲ್ಲ ಅವರಿಗೆ ಏನಿದೆಯೋ ಅದರೊಂದೇ ಹೇಳೋದು ನೇರ ನುಡಿ ಅವರು ಆ ಲೀನಾ ಬಂದಾಗ ಆ ಫಂಕ್ ಕಾನ್ಫರೆನ್ಸ್ ಇನಾಗ್ರೇಷನ್ಗೆ ಇಂಟರ್ನ್ಯಾಷನಲ್ ಕೆ ಕನ್ವೆನ್ಷನ್ ಆಫ್ ಕೆಮಿಸ್ಟ್ಸ್ ಅಂತ ವಿಕ್ರಮ್ ಸಾರಾಭಾಯಿ ಅವರು ಸೆಕ್ರೆಟರಿ ಆಗಿದ್ದರು ಅದಕ್ಕೆ ಅವರು ಲೀನಸ್ ಪಾವ್ಲಿಂಗನ್ನು ಕರ್ಕೊಂಡು ದೆಲ್ಲಿ ಚಂಡೀಗರ್ ಸುತ್ತಮುತ್ತಲುವಂಥ ಒಳ್ಳೊಳ್ಳೆ ಕಾಲೇಜ್ಗಳನ್ನು ಸ್ಕೂಲ್ಗಳನ್ನು ತೋರಿಸ್ಕೊಂಡ್ಬಂದರು ಬಂದು ಈ ಓಪನ್ ಸಭೆಯಲ್ಲಿ ಬಹಿರಂಗ ಸಭೆಯಲ್ಲಿ ಪಾವಲಿಂಗ್ ಅವ್ರು ಕೇಳಿಬಿಟ್ರು ಸರ್ ನಿನ್ನೆ ಒಳ್ಳೆ ಒಳ್ಳೆ ಶಾಲೆಗಳನ್ನು ನೋಡಿದ್ದೀರಿ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಬಾರ್ದಾಗಿತ್ತೇನೆ ಅವರು ಯಾಕಂದರೆ ಅವ್ರು ತಮ್ಮ ಪ್ರೆಸಿಡೆಂಟ್ಗೆ ಕೇಮ್ ಕಿಮ್ಮತ್ ಕೊಟ್ಟವರಲ್ಲ ಓಪನ್ ಟೆಲಿವಿಷನ್ ಶೋದಲ್ಲಿ ಮಿಸ್ಟರ್ ನಿಕ್ಸನ್ ಯು ಆರ್ ಎ ಫೂಲ್ ಅಂದಿದ್ರು ಅವರು ತಮ್ಮ ಪ್ರಶ್ ರಾಷ್ಟ್ರಪತಿಗೆ ಅಂಥವ್ರು ಸಾರಾಭಾಯಿ ಏನು ಕೇಳ್ತಾರೆ ಅವರು ಅವ್ರು ಹೇಳಿದರು ಸಾರಾಭಾಯಿ ನೀವು ಕೇಳಿಬಿಟ್ಟಿದ್ದೀರಿ ಈಗ ಅದನ್ನು ಉತ್ತರ ಸಹಿಸ್ಕೋಬೇಕು ನೀವು ನಾನು ಹೇಳಿದೆ ಬೇಜಾರು ಮಾಡ್ಕೋಬೇಡಿ ನನ್ನ ಅಭಿಪ್ರಾಯ ಇರೋದು ಹೀಗೆ ಅಂದ್ಬಿಟ್ಟು ಏನು ಹೇಳಿದ್ರು ಗೊತ್ತಾ ಇಂಗ್ಲೀಷಲ್ಲಿ ಸಾವಿರ ಜನ ಇರಬೇಕು ಸ್ವಾಮಿ ಆಡಿಟೋರಿಯಮಲ್ಲಿ ಎಸ್ ಐ ಸಾುವರ್ ಸ್ಕೂಲ್ಸ್ ಯು ಹ್ಯಾವ್ ಗಾಟ್ ಫಸ್ಟ್ ಗ್ರೇಡ್ ಬಿಲ್ಡಿಂಗ್ಸ್ second grade laboratories i'm sorry third grade teachers and bitu don't think i'm impulsive you know manasi bandha kehtire ant anko bedi nanna assess madova riti bare ide nanna pariksha madova vidhana bare ide nandu nanna nim library goode ententha olle books ide godta nim library alli eshtho nam school allu illa anta olle pustaka nimalli ide nane en martire pustaka tagon modalane page open madodilla kade page tagustene ಕಡೆ ಪೇಜಲ್ಲಿ ಯಾರು ಎರಡು ಸಲ ಪುಸ್ತಕ ಓದಿದ್ದಾರೆ ಅಂತ ಇಶ್ಯೂ ಪೇಜ್ ಅಂತಿರುತ್ತೆ ಅದನ್ನು ತೆಗೆಸ್ದೆ ಟೀಚರ್ಸ್ ಎಷ್ಟು ಜನ ಓದಿದ್ದಾರೆ ಪುಸ್ತಕ ಇದನ್ನು ಅಂತ ಕೇಳಿದೆ ಲೈಬ್ರರಿ ಹೇಳಿದ್ರೂ ಜಾಸ್ತಿ ಜನ ಓದಿಲ್ಲ ಸರ್ ಪುಸ್ತಕ ತಗೊಳ್ಳಲ್ಲ ಅದನ್ನು ಲೆಬ್ರಾಟರಿಗೆ ಹೋದೆ ಲೆಬ್ರೋಟ್ರಿಗೆ ಹೋದ್ರೆ ಅವ್ನು ಡಿಜಿಟಲ್ ವಲ್ಟಾಮೀಟರ್ ಅಂತಿದೆ ಡಿಜಿಟಲ್ ವಲ್ಟಾಮೀಟರ್ ನಮ್ಮ ಲೆಬ್ರಾಟ್ರಿಯಲ್ಲಿ ಇಲ್ಲ ಅದು ಅಷ್ಟು ಚೆನ್ನಾಗಿರೋ ಇದೆ ನಿಮ್ಮಲ್ಲಿ ಇಕ್ವಿಪ್ಮೆಂಟ್ ಇದೆ ನಾ ಕೇಳಿದೆ ಮಕ್ಕಳಿಗೆ ಎರಡು ಸಲ ಕೊಡ್ತೀರಿ ಇದನ್ನು ಅಂತ ಕೇಳಿದೆ ಈ ಇದನ್ನ ಮಕ್ಕಳಿಗೆ ಕೊಡಲ್ಲ ಸರ್ ಮುರಿದು ಹಾಕಿಬಿಡ್ತಾರೆ ಅವರು ಕೊಡಲ್ಲ ಅಂದರು ಅದಕ್ಕೋರು ಹೇಳಿದರು ಒಂದು ತೆಂಗಿನ ಚಿಪ್ಪನ್ನು ನಾವು ಒಲ್ಟಾಮೀಟರ್ ಮಾಡಿ ಯೂಸ್ ಮಾಡೋದು ವಾಸಿ ಒಳ್ಳೆಯ ಆಲ್ಟಾಮೀಟರ್ ಯೂಸ್ ಮಾಡದೆ ಇರೋದಕ್ಕಿಂತ ಇಟ್ ಇಸ್ ಬೆಟರ್ ಟು ಯೂಸ್ ಎ ಕೊಕೋನಟ್ ಶೆಲ್ ಆಸ್ ಅಲ್ಟಾಮೀಟರ್ ರಾಧಾರ ದನ್ ಎ ಡಿಜಿಟಲ್ ಒಲ್ಟಾಮೀಟರ್ ನಾಟ್ ಯೂಸ್ಡ್ ನಾ ಎಲ್ಲರೂ ಹಿಂಗಿದ್ದಾರೆ ಅಂತ ಹೇಳೋಲ್ಲ ನಾನು ನಿಮ್ಮ ಮೇಸ್ಟರ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆ ಒಬ್ರಲ್ಲೂ ಆ ಕುತೂಹಲ ಕಾಣಿಸ್ತಿಲ್ಲ ಕಣ್ಣಿಗೆ ಆ ಕುತೂಹಲ ಕಳ್ಕೇಳ್ಬೇಕು ನಾ ನಾನು ದೊಡ್ಡವನಂತಲ್ಲ ನಾನು ಬಂದಾಗ ನೊಬೆಲ್ ಪ್ರಶಸ್ತಿ ಬಂದವನು ಇವನು ಒಬ್ಬನಾದರೂ ನನಗೆ ಇವರು ರಿಸರ್ಚ್ ಮಾಡಿದ್ದೆ ಅಂತ ಫೀಲ್ಡಲ್ಲಿ ಹೌದಾ ಅಂತ ಒಬ್ಬರಾದರೂ ಕೇಳಿದ್ರ ಟೀಚರು ಒಬ್ಬರು ಕೇಳಲಿಲ್ಲ ನಾನು ಕೇಳಿದರೆ ಇವನೋ ಕೆಮಿಕಲ್ ಬಾಂಡ್ ಕೆಮಿಕಲ್ ಬಾಂಡ್ ಮೇಲೆ ನೊಬೆಲ್ ಪ್ರಶಸ್ತಿ ಬಂದಿದ್ದವ್ರಿಗೆ ಇಬ್ಬರು ಮಾತಾಡುತ್ತಾ ಇರಲಿಲ್ಲ ಅಂದರೆ ತಾನಾಗಿ ಮೇಸ್ಟ್ರಿಗೆ ಏನು ಕುತೂಹಲ ಇರಬೇಕು ಅದು ಕಣ್ಣಿಗೆ ಕಾಣಿಸ್ತಿಲ್ಲ ಅಂದ್ಬಿಟ್ಟು ದೊಡ್ಡ ಮನುಷ್ಯ ಆತ ಯೂನಿವರ್ಸಿಟಿ ಹೇಳಿಲ್ಲ ಎಮ್ ಬಗ್ಗೆ ಹೇಳಿಲ್ಲ ಹೇಳಿದ್ದು ಗೋ ಟು ಆಕ್ಸ್ಫರ್ಡ್ ಇವನ್ನ Go to Cambridge. The buildings are leaking. Wires are hanging loose. In this case, Oxford, Cambridge has leaked buildings. There is no building. The wires are not broken. They are not broken. But they are not broken. They are not broken. They are broken. They are broken. That's the best. Reverse the conditions. Good for your country. Have first grade teachers. Second grade laboratories. Third grade buildings. No problem. You have to be careful. Manishah. ಹಾಗೆ ಬದುಕಿದ್ರು ಧೀಮಂತವಾಗಿ ಬದುಕಿದಂಥ ಮನುಷ್ಯ ಅವ್ರ ಮುಂದೆ ಭಟ್ಟಿಯೋಕೆ ಅವಕಾಶ ಸಿಕ್ಕಾಗ ನಾನು ಹೇಳಿದೆ ಅಥವಾ ನಿಮ್ಮ ಭಾಷಣ ಕೇಳಿದ್ದೆ ನಾನು ಅಂತ ಹೇಳಿದಾಗ ಹೇಳಿದರು ಯು ಆರ್ ದೇರ್ ಅಂದರು ಎಸ್ ಐ ಐ ವಾಸ್ ದೇರ್ ಅಂದೆ ಯು ಆರ್ ಎ ಟೀಚರ್ ನಾ ಅಂದರು ಐ ವಾಸ್ ಅ ಟೀಚರ್ ದೆನ್ ಆಲ್ಸೋ ಅಂದೆ ಆವಾಗ ಟೀಚರ್ ನಾನು ಆಗಿದ್ದೆ ಎಂದೆ ಯು ಫೆಲ್ಟ್ ಬ್ಯಾಡ್ ಅಂದರು ನಾನು ಹೇಳಿದೆ ಪಾರ್ಶಿಯಲಿ ಎಸ್ ಅನ್ ಪಾರ್ಶಿಯಲಿ ನೋ ಯಾಕೆ ಎಲ್ಲರೂ ಹಂಗೆ ಇರ್ತಾರೆ ಅಂತ ಅನ್ಕೋಬೇಡಿ ಇಂಡಿಯಾ ಹ್ಯಾಸ್ ಪ್ರೊಡ್ಯೂಸ್ ಸಮ್ ಆಫ್ ದ ಬೆಸ್ಟ್ ಟೀಚರ್ಸ್ ಇನ್ ದ ವರ್ಲ್ಡ್ ಆ್ಯಸ್ ಎನಿ ಅದರ್ ಕಂಟ್ರಿ ಆಸ್ ಪ್ರೊಡ್ಯೂಸ್ ವಿ ಸಮ್ ಎವರೇಜ್ ಟೀಚರ್ಸ್ ಆಲ್ಸೋ ಅಂದೆ ಅಂದ ತಕ್ಷಣ ನಾನು ಬೆನ್ ತಟ್ಟುಬಿಟ್ಟು ಹೇಳ್ದೆ ಐ ನೋ ಯು ವಿಲ್ ನಾಟ್ ಲೆಡ್ ಡೌನ್ ಯುವರ್ ಕಂಟ್ರಿ ಏನೋ ನಿಮ್ಮ ದೇಶ ಬಿಟ್ಕೊಡೋಲ್ಲ ಅಂತ ಗೊತ್ತಿದೆ ನನಗೆ ಬೆನ್ ತಟ್ಟಿದೆ ನಿಜಾನು ಹೌದದು ನಮ್ಮ ದೇಶಕ್ಕೆ ಒಂದು ವಿಶೇಷವಾದದ್ದಲ್ಲ ಆದರೆ ಅವ್ರು ಹೇಳೋ ಕಳಕಳಿ ನಮ್ಗೆ ಅರ್ಥ ಆಗ್ತದೆ ಎಷ್ಟು ಚಿಂತೆ ಅವ್ರದ್ದು ಅಂದರೆ ಟೀಚರ್ ಕ್ವಾಲಿಟಿ ಬೆಳೆಸ್ಕೊಂಡ್ರೆ ದೇಶ ಉದ್ದಾರ ಆಗ್ತದೆ ಅಂತ ಅಂಥ ಮನುಷ್ಯರು ನೋಡಿದಾಗ ಸಂತೋಷ ಅನಿಸುತ್ತೆ ಈ ಸಂಪುಟದಲ್ಲಿರುವಂಥ ಎಲ್ಲ ವ್ಯಕ್ತಿಗಳನ್ನು ನಾ ಚರ್ಚೆ ಮಾಡಲಿಕ್ಕಾಗೋದಿಲ್ಲ ನಾನು ವಿಚಾರ ಮಾಡಿದೆ ನಿನ್ನೆ ತುಂಬ ಒಂದು ದಿವಸದಲ್ಲಿ ಎಷ್ಟು ಜನ ಪರಿಚಯ ಮಾಡೋಕ್ಕೆ ಸಾಧ್ಯ ಇದೆ ನಾನು ಮೊದಲು ನೋಡಿದೆ ಒಬ್ಬರು ಶಿವಸ್ವಾಮಿ ಅಯ್ಯರವ್ರ ಬರ್ತದೆ ಪಾತ್ರ ಅದ್ಭುತ ಪಾತ್ರ ಅದನ್ನು ಮಾಡ್ಬೋದು ಮುಂದೆ ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿ ಅವ್ರು ಬರುತ್ತೆ ತಾವು ಗಮನಿಸ್ಬೇಕು ಸ್ನೇಹಿತರೆ ಪುಸ್ತಕ ಓದಿದರೆ ಗೊತ್ತಾಗತ್ತೆ ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿ ಒಬ್ಬರಿಗೋಸ್ಕರ ಸುಮಾರು ಎಂಬತ್ತೈದರಿಂದ ಎಂಬತ್ತಾರು ಪುಟ ಬರೆದಿದ್ದಾರೆ ಒಬ್ಬರಿಗೋಸ್ಕರ ಎಂಬತ್ತೈದು ಎಂಬತ್ತಾರು ಪುಟ ಈ ಪುಸ್ತಕದಲ್ಲಿದೆ ಪ್ರಿಂಟೆಡ್ ಬುಕ್ ಅದ್ರಲ್ಲಿ ಬರೀತಾರೆ ನನ್ನ ತೀರ್ಥರು ಪ್ರವರು ಅಂತ ಅದಕ್ಕೆ ನಾನು ಅರ್ಧ ದಿವಸದಲ್ಲಿ ಮಾಡಿದರೆ ಅನ್ಯಾಯ ಆಗಿಬಿಡ್ತೆ ಅದನ್ನು ವಿಚಾರ ಮಾಡಿದರೆ ನನಗನ್ನಿಸ್ತು ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿಯವ್ರ ಸಲುವಾಗೇ ನಾಲ್ಕು ದಿವಸ ಬೇಕಾಗುತ್ತೆ ಅಷ್ಟು ಅದ್ಭುತ ಪಾತ್ರ ಕಣ್ಣು ಮುಂದೆ ಕಟ್ಟಿದಂಗೆ ಬರೆದಿದ್ದಾರೆ ಆದ್ದರಿಂದ ನಾನು ಶಿವಸ್ವಾಮಿ ಅಯ್ಯರವ್ರನ್ನು ಮಾತ್ರ ಚರ್ಚೆ ಮಾಡೋಕ್ಕೆ ಇಷ್ಟಪಡ್ತೇನೆ ಇವತ್ತು ಬರೆದದ್ದು ವಿಶೇಷವನ್ನು ಅವ್ರು ಬರೀತಾರೆ ಇಂಥ ಹಿರಿಯರು ನನಗೆ ಗುರುಸ್ಥಾನದಲ್ಲಿರುವಂಥವ್ರು ಈ ಮಹಾನುಭಾವರು ಭಾರತದಲ್ಲೇ ಅತ್ಯಂತ ಮಾನ್ಯರಾದವರು ಅಸಮಾನರಾದವರು ಡಿ ವಿ ಜಿ ಯಾವ ಪದವನ್ನು ಸುಲಭವಾಗಿ ಹಾಗೆ ಬರೆಯೋದಲ್ಲ ಅವರು ಅಸಮಾನರ ಅವರು ಸಮಾನರಾದಂಥವ್ರು ಯಾರಿಲ್ಲ ಅಲ್ಲಿ ಅಂಥವರು ಬದುಕಿದ ಪರಿ ಅವರು ನಂಬಿದ ಮೌಲ್ಯಗಳು ಇವುಗಳನ್ನು ಪರಿಚಯ ಪರಿಚಯಿಸುವ ಪ್ರಯತ್ನ ಇದು ಈ ಸಂಪುಟ ಅಂತ ಇವರ ಅವ್ರ ಮಾತು ನೋಡಿ ಎಷ್ಟು ಚೆನ್ನಾಗಿದೆ ಇವರ ಪಾಂಡಿತ್ಯವನ್ನು ಜ್ಞಾನಾಸಕ್ತಿಯನ್ನು ವ್ಯವಹಾರ ಪ್ರಜ್ಞೆಯನ್ನು ಹೃದಯ ವೈಶಾಲ್ಯತೆಯನ್ನು ನಾವು ಧ್ಯಾನ ಮಾಡಿದಷ್ಟು ನಮಗೆ ಶ್ರೇಯಸ್ಸಾಗೋದು ಎಂಬ ನಂಬಿಕೆ ನನಗೆ ಅಂತ ಡಿ ವಿಜಿ ಬರೀತಾರೆ ಆ ಶಿವಸ್ವಾಮಿ ಅಯ್ಯರ್ ಯಾರು ಅಂತ ಸ್ವಲ್ಪ ಗಮನಿಸೋಣ ಬಹಳ ಅದ್ಭುತ ಚರ್ಚೆ ಇದೆ ಅದು ಆಗ ಮದ್ರಾಸ್ ಸರ್ಕಾರದಲ್ಲಿದ್ದಾಗ ಸಾಕಷ್ಟು ಜನ ಬೆಂಗಳೂರಿಗೆ ಬರೋರಂತೆ ಬೇಸಿಗೆ ಬಂದಾಗೆಲ್ಲ ಹಿಲ್ ಸ್ಟೇಷನ್ ತಾನೆ ಬೆಂಗಳೂರವಾಗ ಅಲ್ಲಿ ಅಧಿಕಾರಿಗಳು ಉನ್ನತರು ಬಂದು ಇಲ್ಲೊಂದು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಇದ್ದು ಹೋಗೋರು ಅದು ಬರೆದಿದ್ದಾರೆ ಸಾವಿರದ ಒಂಬೈನೂರ ಹೊತ್ತಿಗೆ ಮಿರ್ಜಾ ಸಾಹೇಬ್ರ ದಿವಾನರಾಗಿದ್ದಾಗ ಮದ್ರಾಸಿನ ಕೆಲವು ಹಿರಿಯ ಅಧಿಕಾರಿಗಳು ಉನ್ನತ ಸ್ಥಾನದಲ್ಲಿರುವಂಥ ಜನ ಬಂದು ಬೆಂಗಳೂರಲ್ಲಿ ಇರ್ತಿದ್ರು ಅವರ ಪೈಕಿ ಒಬ್ಬರು ಸರ್ ಪಿ ಶಿವಸ್ವಾಮಿ ಅಯ್ಯರ್ ಅವರು ನಮ್ಮಲ್ಲಿ ನಾವು ಮೇಸ್ಟ್ ಆದ ತಕ್ಷಣ ಸರ್ ಆಗಿಬಿಡ್ತೀವಿ ನೈಟ್ಹುಡ್ ಈಸ್ ಈಸಿಲಿ ಅವೈಲೇಬಲ್ ಟು ಅಸ್ ಸರ್ ಅಂತ ಪದವಿ ಕೊಡಬೇಕು ರಾಣಿ ಕೊಡಬೇಕು ರೈ ಸರ್ ಅಯ್ಯರ್ ಅಂದಾಗ ನಿಂತ್ಕೊತಾರೆ ಅವ್ರ ಆಥರ ಆ ಖಡ್ಗಾ ತುದಿ ಹೆಗಲ್ ಮ್ಯಾಲಿಟ್ಟು ಬಲಭುಜದ ಮ್ಯಾಲಿಟ್ಟು ತಮಗೆ ಗೊತ್ತಿದೆ ಅನಿಸುತ್ತೆ ಪದ್ಧತಿ ಯಾರಿಗೆ ಆ ಸರ್ ಪದವಿ ನೈಟ್ಹುಡ್ ಅಂತಾರೆ ಅದಕ್ಕೊಂದು ಭಾಳ ತಮಾಷೆ ಜೋಗಿತ್ತು ನಾನು ಇಂಗ್ಲೆಂಡಲ್ಲಿ ಕೇಳಿದ್ದು ಭಾಳ ಚಮಾನಾಷೆ ಆಗಿರೋದು ನೈಟ್ಹುಡ್ ಅಂತಾರೆ ಅಂದರೆ ಅವರಿಗೆ ಸರ್ ಪದವಿ ಕೊಡೋದಕ್ಕೆ ನೈಟ್ಹುಡ್ ಅಂತಾರೆ ಅಲ್ಲಿ ಹೋಗಿ ಮೊದಲು ಬರ್ತಾರೆ ಈಗ ಸಪೋಸಿಂಗ್ ಸಿ ಪಿ ಪಿ ಎಸ್ ಶಿವಸ್ವಾಮಿ ಅವರಿಗೆ ನೈಟ್ಹುಡ್ ಕೊಡಬೇಕಾಯಿತು ಅಂದರೆ ಕರೀತಾರೆ ಅವ್ರನ್ನ ಅವ್ರು ರಾಣಿ ಮುಂದೆ ನಿಂತ್ಕೋಬೇಕು ಮಳೆಕಾಲ್ವರ್ ಕೂತ್ಕೋಬೇಕು ಕೂತ್ಕೊಂಡಾಗ ಆ ಖಡ್ಗವನ್ನು ತೆಗೆದು ಅವ್ರು ಬಲಭುಜದ ಮೇಲೆ ಇಟ್ಟು ಮೊದಲು ಮಿಸ್ಟರ್ ಶಿವಸ್ವಾಮಿ ಅಯ್ಯರ್ ಅಂತ ಹೇಳಿರ್ತಾರೆ ಆ ಹೆಗಲ್ ಮೇಲೆ ಆ ಇದನ್ನು ಖಡ್ಗ ಇದೆಯಲ್ಲ ಖಡ್ಗ ತುದಿಯನ್ನು ಮುಟ್ಟಿಬಿಟ್ಟು ನಾವು ರೈಸ್ ಸರ್ ಶಿವಸ್ವಾಮಿ ಅಯ್ಯರ್ ಅಂತಾರೆ ಅವ್ರು ಎದ್ದು ನಿಂತಾಗ ಸರ್ ಆದರು ಅಂತ ಒಂಥರ ಖುಷಿ ಇರುತ್ತೆ ರೀ ಭಾಳ ಆ ಪದವಿ ತೊಗೊಂಡಾಗ ಸಂತೋಷ ಅನಿಸುತ್ತೆ ಅಂದರೆ ಅದು ಎಷ್ಟು ಪ್ರಾಸೆಸ್ ಕಣ್ಣಿಗೆ ಕಟ್ಟುವಾಗಿ ಮಾಡಿದ್ದಾರೆ ನೋಡಿ ನಮಗೆ ಹಾಗಿರ್ತಿತ್ತು ಪಿ ಎಚ್ ಡಿ ಮಾಡುವಾಗ ಈ ಎಲ್ಲ ಬೇರೆ ಆಗಿಬಿಟ್ಟಿದೆ ಬೇರೆ ನಾವು ಪಿ ಆಗಬೇಕಾದ್ರೆ ಥೀಸಿಸ್ ಬರೆದು ಆ ರೆಫ್ರಿ ಬಂದಮೇಲೆ ಒಂದು ಓಪನ್ ಹಾಲ್ ಥರ ಇರೋದು ಡಿಫೆಂಡಿಂಗ್ ದ ಥೀಸಿಸ್ ಅಂತ ಹೆಸರು ಅವಾಗ ನೀವು ಬರೆದಿದ್ದಿರಲ್ಲ ನಿಭಾಯಿಸ್ಕೋಬೇಕು ಅದನ್ನು ಎಲ್ಲ ಹುಡುಗ ರಿಸರ್ಚ್ ಪ್ರೊಫೆಸರ್ಸ್ ಎಲ್ಲ ಕೂತಿರೋರು ಕೂತಾಗ ನಮ್ಮನ್ನು ಪ್ರೊಫೆಸರ್ ನನ್ನ ಪ್ರೊಫೆಸರ್ ಇರ್ತಾರಲ್ಲ ನನ್ನ ಕಲಿಸಿದವರು ಮಾರ್ಗದರ್ಶಕರಾಗಿದ್ದವ್ರು ಗೈಡು ಅವ್ರು ಕರ್ಕೊಂಡು ಹೋಗ್ತಾರೆ ಮೀಟ್ ಮಿಸ್ಟರ್ ಗುರುರಾಜ್ ಕರಜ್ಗಿ ಹೀ ಇಸ್ ಡಿಫೆಂಡಿಂಗ್ ದ ಥೀಸಿಸ್ ಆನ್ ದಿಸ್ ಟಾಪಿಕ್ ಡಿಫೆಂಡ್ ಮಾಡ್ತಾನೆ ಅಂತ ಹೇಳ್ತಾರೆ ಮುಂದೆ ನಮ್ಮ ಹಣೆ ಬರೋ ನಾವು ಫೇಸ್ ಮಾಡಬೇಕೆಲ್ಲರೂ ನಲವತ್ತೈದು ನಿಮಿಷನೂ ಒಂದು ತಾಸು ನಿಮ್ಮ ಯೋಗ್ಯತೆ ಮೇಲೆ ಆಗ್ತದೆ ಅದು ಆದಮೇಲೆ ಒಂದು ಚೀಟಿಯಲ್ಲೆಲ್ಲ ಒಪಿನಿಯನ್ ಬರೀತಾರೆ ಕೊಡಬೇಕೋ ಕೊಡಬಾರ್ದು ಪಿ ಅಂತ ಎಲ್ಲರೂ ಇಲ್ಲ ರೀಡರ್ಸ್ ಆ್ಯಂಡ್ ಪ್ರೊಫೆಸರ್ಸ್ ಅವರೆಲ್ಲ ಬರೀತಾರೆ ಬರೆದ ಮೇಲೆ ಅದೆಲ್ಲ ಕೂಡ್ ಹಾಕ್ಬಿಟ್ಟು ಅದನ್ನೊಬ್ಬ ಅಟೆಂಡರ್ ತೊಗೊಂಡು ಹೋಗ್ತಾನೆ ಹೆಡ್ ಡಿಪಾರ್ಟ್ಮೆಂಟ್ ಕವರ್ ಹಾಕಿ ಕೊಡ್ತಾರೆ ರಿಜಿಸ್ಟರ್ ಕಾರ್ ತೊಗೊಂಡೋಗ್ತಾನೆ ಜಾಸ್ತಿ ಜನ ಪಿ ಕೊಡಬೇಕು ಅಂತ ಬರೆದಿದ್ರೆ ತೊಗೊಂಡೋಗಿ ಹಿಂಗೆ ಕೊಡಬೇಕು ಅಂತಾಗಿದೆ ಅಂತಾನೆ ಅಲ್ಲೇನು ರೆಜಿಸ್ಟರ್ ಆಫರ್ ಸ್ಟೀಲ್ ಹಾಕಿ ಕಳ್ತಾರೆ ಅವರು ಅದು ವಾಪಸ್ ತಂದ ಮೇಲೆ ನಿಮ್ಮ ಪಿ ಎಚ್ ಡಿ ಒಂದು ಆರ್ಡರ್ಸ್ ಅವಕಾಶ ಬರುತ್ತೆ ಅದು ಬಂದ ತಕ್ಷಣ ಅಲ್ಲಿವರೆಗೂ ಒಂದು ನಲವತ್ತೈದು ನಿಮಿಷ ಒನ್ ಅವರ್ ಗ್ಯಾಪ್ ಇರುತ್ತೆ ಅದಕ್ಕೇನು ಮಾಡ್ತಿದ್ವಿ ಅಂದರೆ ನಾವು ಕಾಯ್ಕೊಂಡಿರಬೇಕು ನಮಗೆ ಟೆನ್ಷನು ಒಳಗಡೆ ನಮ್ಮನ್ನ ಅದಕ್ಕೊಂದು ಬೇರೆ ಲೇಬರ್ ರೂಮ್ ಅಂತ ಹೆಸರಿಟ್ಟಿದ್ವಿ ನಾವು ಅದಕ್ಕೆ ನಮ್ಮ ಗ್ಯಾಲರಿ ಹಾಲು ಗ್ಯಾಲರಿ ಹಾಲಿಗೆ ಗ್ಯಾಲೋಸ್ ಅಂತ ಹೆಸರು ಅಂದರೆ ನೇಣು ಹಾಕೋ ಜಾಗ ಅಂತ ಅದ್ರ ಪಕ್ಕದಲ್ಲೊಂದು ಸಣ್ಣ ರೂಮ್ ಇಷ್ಟೇ ಮೇಲೆ ಕಿಡಕಿ ಅಲ್ಲಿ ಕೂತಿರೋದು ನಾವು ಯಾರು ಮಾತಾಡ್ಸಲ್ಲಮ್ಮನ್ನ ಅಟರೊತ್ತಿಗೆಲ್ಲ ಟೀ ಕಾಫಿ ಸ್ನ್ಯಾಕ್ಸ್ ಎಲ್ಲ ಕೊಡ್ತಾ ಇರ್ತಾರೆ ಬಂದವರಿಗೆಲ್ಲ ನಲವತ್ತೈದು ನಿಮಿಷದಲ್ಲಿ ಬಂದ ಮೇಲೆ ಪ್ರೊಫೆಸರ್ ಬಂದು ನಾಕ್ ಮಾಡ್ತಾರೆ ಕಮ್ಮ ಬಾ ಹೊರಗೆ ಏನು ಕರೀತಾರೆ ಅವ್ರು ನಗೋದು ನೋಡಿ ಆಯಿತು ಅನ್ಬೇಕು ಇಲ್ಲಾಂದ್ರೆ ಅಳಬೇಕು ಅಷ್ಟೇ ಅವ್ರು ಕರ್ಕೊಂಡು ಒಳಗೆ ಹೋಗ್ಬೇಕಾದ್ರೆ ಈ ಸಲ ಒಳಗೆ ಹೋಗ್ಬೇಕಾದ್ರೆ ಅವ್ರು ಹೇಳ್ತಾರೆ ನಿಮ್ಮ ಗೈಡ್ ಯಾರಿದ್ದಾರೋ ಮಾರ್ಗದರ್ಶಕರು ಅವ್ರಿಗೆ ಮೊದಲೇ ಅವಕಾಶ ನಿಮ್ಮನ್ನು ಡಾಕ್ಟರ್ ಅಂತ ಕರೆಯೋದಕ್ಕೆ ಮೊದಲು ಪರಿಚಯ ಮಾಡಿದ್ರಲ್ಲ ಮಿಸ್ಟರ್ ಗುರುರಾಜ್ ಕರ್ಜಿಗೆ ಅಂತ ಕರ್ಕೇಳ್ತಾರೆ ಅಲ್ಲಿ ಸೀಲಾಗಿ ಬಂದ ತಕ್ಷಣ ಅವ್ರು ಕರ್ಕೊಂಡೋಗಿ ಕರ್ಕೊಂಡು ಹೋಗಿ ಮೀಟ್ ಡಾಕ್ಟರ್ ಗುರು ರಾಜ್ ಅಂತಾರೆ ಫಸ್ಟ್ ಟೈಮ್ ಯುವರ್ ಕಾಲ್ ಡೇಸ್ ಡಾಕ್ಟರ್ ಖರಜಿಗೆ ಅಂತ ಅಂದಾಗ ಯಾರು ಎದ್ದು ಚಪ್ಪಾಳೆ ತೆರಳುತ್ತಾರೆ ಚೆನ್ನಾಗಿರ್ತಿದ್ರು ಎಷ್ಟು ಖುಷಿ ಆಗ್ತಿತ್ತು ಅವಾಗ ಅನ್ಕೋತಾ ಇದ್ದೆ ನಮಗೆ ಎಷ್ಟು ಆಗ್ತಿರ್ಬೇಕಾದ್ರೆ ನೈಟ್ಹುಡ್ ಕೊಟ್ಟಾಗ ಹೇಗಾಗಿರ್ಬೇಕು ಅವ್ರಿಗೆ ಅಂತ ನಾನು ಇಂಗ್ಲೆಂಡಲ್ಲಿ ತಮಾಷೆ ಕೇಳಿದ್ದೆ ನೈಟ್ಹುಡ್ ಅಂತ ರಾಣಿ ಒಂದು ಸಲ ಪ್ರವಾಸಕ್ಕೆ ಹೋದಲಂತೆ ಕೌಂಟಿಯಲ್ಲಿ ಸಣ್ಣ ಊರಿಗೆ ಹೋದ್ಲು ಹೋದಾಗ ತುಂಬ ಚಳಿ ಭಾರಿ ಚಳಿ ಇಂಗ್ಲೆಂಡಲ್ಲಿ ಡಿಸೆಂಬರ್ ಜಾನುವರಿ ತಿಂಗಳಲ್ಲಿ ಗಂಡ ಹೆಂಡ್ತಿ ಕೂತಿದ್ದಾರೆ ಗುಡ್ಸಲ್ ಹತ್ರ ಗಂಡ ಹೊರ ನಿಂತಿದ್ದ ಹೆಂಡತಿ ಮಕ್ಕಳು ಹಿಡ್ಕೊಂಡು ಹೋಗಿ ಕೂತಿಲ್ ಗಡಿಸಲೊಳಗೆ ಜನ ಮಕ್ಳು ಕಾಣ್ತಾ ಇದ್ರು ರಾಣಿಗನಿಸ್ತು ಏನು ಎಷ್ಟು ಜನ ಹುಡುಗರು ಇದಾರಲ್ಲ ಏನು ಸ್ಕೂಲ್ ಆಯ್ದು ಅಂತ ಕೇರ್ಲಂತೆ ಇಲ್ಲ ನನ್ನ ಮಕ್ಕಳೇ ಅಂದ್ಲಂತಕ್ಕೆ ಹೌದಾ ಎಷ್ಟು ಜನ ಇದ್ದಾರೆ ಹನ್ನೊಂದು ಜನ ಮಕ್ಕಳು ನನಗೆ ಅಂದ್ಲಂತಕೆ ಹನ್ನೊಂದು ಜನ ಮಕ್ಕಳು ನಿನ್ನ ಗಂಡು ಏನು ಮಾಡ್ತಾನೆ ಏನೋ ಕೂಲಿ ಪಾಲಿ ಮಾಡ್ಕೊಂಡು ಬರ್ತಾನೆ ತೋಟದ ಕೆಲಸಕ್ಕೆ ಹೋಗ್ತಾನೆ ಅಂತ ಆಕೆ ತನ್ನ ಗಂಡನ ಕಡೆ ತಿರ್ಕೊಂಡು ಹೇಳಿದ್ಲು ಆಶ್ಚರ್ಯಪ್ಪ ಏನೂ ಸಂಬಳ ಇಲ್ಲ ಸ್ವಲ್ಪ ಸ್ವಲ್ಪ ಸಂಬಳದಲ್ಲಿ ಹನ್ನೊಂದು ಜನ ಪಾಲಿಸ್ಕೊಂಡಿದ್ದಾನಲ್ಲ ನೈಟ್ ಊಡ್ ಕೊಡ್ಬೇಕು ಅವನಿಗೆ ಅಂದ್ಲಂತ ತಮಾಷೆಗೆ ನೈಟ್ ವುಡ್ ಕೊಡಬೇಕು ಅಂತ ಆ ಹೆಣ್ಮೇನಂದು ತಮಾಷೆ ಇದೆ ಅದು ಏನು ಬೇಕಾಗಿಲ್ಲ ಅವನ ಕಡೆ ಇದೆ ಹಾಕೊಳ್ಳಲ್ಲ ಅಷ್ಟೇನೆ ಅವನು ಅಂತ ಹುಡ್ ಅಂದ್ರೆ ಮಂಕಿ ಕ್ಯಾಪ್ ಹಾಕೋತಾರೆ ಆ ಹುಡ್ ಅಂದ್ರೆ ಕವಚ ನಮ್ಮ ಹೆಲ್ಮೆಟ್ಗೆ ಹುಡ್ ಅಂತಾರವ್ರು ಆಕೆನೋ ನೈಟ್ ವುಡ್ ಏನ್ ಕೊಡಬೇಡಿ ಅವನ ಕಡೆ ಇದೆ ಹಾಕೊಳ್ಳಲ್ಲ ಅಷ್ಟೇನೆ ಆಲಿಸಿ ಅಂತ ಅಂದರೆ ಆಕೆ ಪಾಲಿಗೆ ನೈಟ್ ವುಡ್ ಅಂದ್ರೆ ಅಷ್ಟೇ ಹಾಗೆ ಅವರು ಸರ್ ಶಿವಸ್ವಾಮಿ ಅಯ್ಯರವ್ರು ಅವರ ಅಚೀವ್ಮೆಂಟ್ ನೋಡಿ ಏನು ಸಾಧನೆ ಮಾಡಿದ್ದಾರೆ ಅಂತ ಹುಟ್ಟಿನಿಂದ ಬಂದದ್ದು ಆಗರ್ಭ ಶ್ರೀಮಂತರು ಅತ್ಯಂತ ಧನಿಕವಾದ ಕುಟುಂಬದಲ್ಲಿ ಅತ್ಯಂತ ಶುಚಿವಂತ ಕುಟುಂಬದಲ್ಲಿ ಹುಟ್ಟಿದವರು ಅಂತ ಬರೀತಾರೆ ಡಿ ವಿ ಜಿ ಕೆಲವರಿಗೆ ಶುಚಿ ಅನ್ನೋದು ಹುಟ್ಟಿನಿಂದ ಬಂದಿರುತ್ತೆ ಕೆಲವರಿಗೆ ಕೆಲವರು ಶುಚಿ ಅನ್ನೋದು ಬರೋದೇ ಇಲ್ಲ ಶುಚಿ ಕೆಲವರು ನೋಡ್ತಿರ್ಬೇಕು ಎಷ್ಟು ಸಲ ಕೈ ತೊಳ್ಕೊಂಡ್ರು ತೃಪ್ತಿ ಇಲ್ಲ ಅವ್ರು ಕೈ ತೊಳ್ಕೊಳ್ಳೋದು ವಸ್ತ್ರ ವರ್ಸ್ಕೊಳ್ಳೋದು ಕೈ ತೊಗೊಳ್ಳೋದು ವಸ್ತ್ರ ಒರಿಸ್ಕೊಡೋದು ಭಾಳ ಕೆಲಸ ಇರುತ್ತೆ ಅಂಥ ಶುಚಿವಂತ ವನಸ್ನಲ್ಲಿ ಹುಟ್ಟಿದವರು ಇವರು ಸರ್ ಅಯ್ಯರ್ ಭಾಳ ದೊಡ್ಡ ಪ್ರಸಿದ್ಧ ವಿದ್ವಾಂಸರು ಆಗಿನ ಕಾಲಕ್ಕೆ ಅವು ನೋಡಿ ಸಂಸ್ಕೃತದಲ್ಲಿ ಇಂಗ್ಲೀಷ್ನಲ್ಲಿ ನ್ಯಾಯಶಾಸ್ತ್ರದಲ್ಲಿ ಮೂರಲ್ಲೂ ಅಥಾರಿಟಿ ಆಗಿನ ಕಾಲದಲ್ಲಿ ಬ್ಯಾಚುಲರ್ ಆಫ್ ಲಾ ಬಿ ಎಲ್ ಅಂತ ಇದ್ದರು ಬಿ ಎಲ್ ಪರೀಕ್ಷೆಗೆ ಪಾಸ್ ಆಗೋದೇ ಕಷ್ಟ ಫಸ್ಟ್ ಕ್ಲಾಸ್ ಅಂತೂ ಬಹಳ ಕಷ್ಟ ಎಲ್ಲೋ ಒಂದು ಎರಡು ಫಸ್ಟ್ ಕ್ಲಾಸ್ ಬರಬೇಕಾಗಿತ್ತು ಅಂಥದ್ರೊಳಗೆ ಇವರು ಫಸ್ಟ್ ಕ್ಲಾಸ್ ಫಸ್ಟ್ ಯಾಕೆ ಹೇಳ್ತೀನಿ ಅಂದರೆ ಶ್ರೀಮಂತರ ಮಕ್ಕಳು ಸಾಮಾನ್ಯ ಬುದ್ಧಿವಂತರಾಗಿರೋಲ್ಲ ಅಂತ ಒಂದು ತಲ್ಪನೆ ಇರ್ತದೆ ಈ ಲಕ್ಷ್ಮೀ ಸರಸ್ವತಿ ಇಬ್ಬರು ಜೊತೆಗೆ ಬಂದಿದ್ದಾರೆ ಮನೆಯಿಂದ ಶ್ರೀಮಂತರು ಬುದ್ಧಿಯಿಂದ ಸರಸ್ವತಿ ಆಶೀರ್ವಾದ ಆಗಿದೆ ಫಸ್ಟ್ ಕ್ಲಾಸ್ ಫಸ್ಟ್ ಆಮೇಲೆ ಅವ್ರು ಮೊದಲು ವಕೀಲರಾಗಿ ಕೆಲಸ ಶುರು ಮಾಡಿದ್ರಂತೆ ಶುರು ಮಾಡಿ ಸಾಕಷ್ಟು ದುಡ್ಡು ಗಳಿಸಿದ್ರು ಚೆನ್ನಾಗಿ ಡಿ ವಿ ಸಿ ಮಾತು ಚೆನ್ನಾಗಿದೆ ನೋಡಿ ವಕೀಲರಾಗಿ ವೃತ್ತಿ ಗಳಿಸಿ ವೃತ್ತಿ ಪ್ರಾರಂಭಿಸಿ ವಿಪುಲವಾಗಿ ಪ್ರತಿಫಲ ಗಳಿಸಿದರು ಅರ್ನ್ ಇನ್ ಅಫ್ ಮನಿ ನಂತರ ಕಾಲಕ್ರಮದಲ್ಲಿ ಅಡ್ವೊಕೇಟ್ ಜನರಲ್ ಆದ್ರಂತೆ ಸ್ಟೇಟ್ಗೆ ಅಡ್ವೊಕೇಟ್ ಜನರಲ್ ಆದರು ಆಮೇಲೆ ಅವ್ರು ಗವರ್ನರ್ ಇದ್ದರಲ್ಲ ಗವರ್ನರಿಗೊಂದು ಸಹಾಯ ಮಾಡೋದಕ್ಕೆ ಮಂತ್ರಿ ಮಂಡಳ ಮಾಡ್ಕೊಂಡಿದ್ದರು ಮಂತ್ರಿಮಂಡಲದಲ್ಲಿ ಮಂತ್ರಿಗಳು ಆಗಿದ್ದರು ಆ ನಂತರ ಸ್ವಲ್ಪ ಕಾಲ ಗವರ್ನರೂ ಆಗಿದ್ದರು ಯಾವ ಮಟ್ಟಕ್ಕೆ ಹೋಗೋ ಮನುಷ್ಯ ಮನೆಯಿಂದ ಶ್ರೀಮಂತ ಮನಸ್ಸಿನಿಂದ ಧೀಮಂತ ಸಾಧನೆಯಿಂದ ಗುಣವಂತ ಮೂರು ಆಗಿದ್ದುಕೊಂಡು ಗವರ್ನರ್ ಆಗಿ ಓದಿನ ಸ್ಥಾನ ಕೂಡ ಸಿಕ್ಕಿದೆ ಅಂದರೆ ಧನ ಇದೆ ಜ್ಞಾನ ಇದೆ ವಿನಯ ಇದೆ ಸಮಯ ಇದೆ ಸಾಧನೆ ಇದೆ ಗುರುತರ ಸ್ಥಾನವೂ ಇದೆ ಎಲ್ಲ ಸಿಕ್ಕಿದೆ ಅವ್ರಿಗೆ ಅವ್ರ ಬಗ್ಗೆ ಹೇಳ್ತಾರೆ ಡಿ ವಿ ಜಿ ಮೂರು ಗುಣಗಳು ನಂಗೆ ತುಂಬ ಮೆಚ್ಚುಗೆ ಆಗ್ತಿತ್ತು ಅವರೊಳಗೆ ಅಂತ ಮೂರು ಗುಣ ಮೆಚ್ಚುಗೆ ಆಗ್ತಿತ್ತು ಯಾವುದು ಅಂದರೆ ಅವರ ಪ್ರಾಮಾಣಿಕತೆ ಎರಡನೇದ್ದು ವಿದ್ವಾನ್ ನಿಷ್ಠೆ ಜ್ಞಾನದ ಬಗ್ಗೆ ಅವರು ಇರುವಂಥ ನಿಷ್ಠೆ ಮೂರನೇದ್ದು ಸದಾಚಾರ ನಿಷ್ಠೆ ಮೂರು ಬಹಳ ಮುಖ್ಯ ಅದು ಅತ್ಯಂತ ಪ್ರಾಮಾಣಿಕ ಮನುಷ್ಯ ಜ್ಞಾನದ ಬಗ್ಗೆ ಹಪ ಹಾಪಪಿ ಯಾವಾಗಲೂ ಜ್ಞಾನ ಪಡ್ಕೋಬೇಕು ಜ್ಞಾನ ಪಡ್ಕೋಬೇಕು ಕಲ್ತ್ಕೋಬೇಕು ತಿಳ್ಕೊಬೇಕು ಅನ್ನೋವಂಥ ಅನಿಷ್ಠೆ ಇತ್ತು ಮೂರನೇದ್ದು ಆಚಾರ ಬಿಡು ಹಾಗಿಲ್ಲ ಈ ಮೂರನ್ನು ಸೇರಿ ವಿಚಿತ್ರ ಕಾಂಬಿನೇಷನ್ ಇದು ಅದ್ಭುತ ಕಾಂಬಿನೇಷನ್ನು ಅದಕ್ಕೆ ಹೇಳ್ತೀನಿ ಕಾಂಬಿನೇಷನ್ ಕೆನ್ ನೆವರ್ ಫೇಲ್ ಅಂತ ಜ್ಞಾನ ಮತ್ತು ವಿನಯ ಸದಾಚಾರ ಸಂಪನ್ನತೆ ಮೂರೂ ಸೇರ್ಕೊಂಡ್ಬಿಟ್ರೆ ಸೋಲೋ ಸಾಧ್ಯನೇ ಇಲ್ಲ ಆ ಥರ ಇದ್ದವರು ಅವರು ಮುಂದೆ ಹೇಳ್ತಾರೆ ಅವ್ರು ಕಲಿಯೋದಕ್ಕೆ ಆಸಕ್ತಿ ಹೇಗಿತ್ತು ಅಂತ ಬೆಂಗಳೂರಲ್ಲಿ ಪ್ರತಿ ವರ್ಷ ಬಂದಾಗ ಎರಡು ಮೂರೋ ಒಂದು ಕೆಲಸ ನಾಲ್ಕು ನಾಲ್ಕು ತಿಂಗಳು ಇರ್ತಿದ್ರಂತೆ ಇಲ್ಲಿ ಸಾಯಂಕಾಲ ಲಾಲ್ಬಾಗಿಗ್ ಹೋಗೋರಂತೆ ಒಬ್ಬರೇ ಹೋಗೋದಿಲ್ಲ ಅವ್ರ ಜೊತೆಗೊಂದು ಜನ ಸಮಾನ ಮನಸ್ಕೊಂದಿಷ್ಟು ಜನ ಇರಬೇಕು ಶೇಷಾದ್ರಿ ಅಯ್ಯರು ಇವು ನಮ್ಮ ಮಿರ್ಜಾ ಸಾಹೇಬರು ದಿವಾನರಾಗಿದ್ದಾಗ ಇವ್ರಿಗೆ ಅನುಕೂಲ ಆಗಲಿ ಅಂಥೇಳಿ ಮರದ ಕೆಳಗೆ ತಂಪಾಗಿರುವಾಗ ಗ್ಲಾಸೋಸಿನ ಮೂಲೆ ಕಡೆಗೆ ಮರದ ಕೆಳಗೆ ಬೆಂಚ್ ಹಾಕಿಸಿ ಹೊರಗೋ ಅಂಥ ಬೆಂಚು ಸುತ್ತಲೂ ಗುಂಡಕ್ಕೆ ಹಾಕ್ಸಿಡೋರು ಬಂದು ಕೂತ್ಕೊಂಡು ಹೊರಟೆ ಹೊಡೆಯಲಿ ಅಂತ ಸಾಯಂಕಾಲ ಹೋಗೋರು ಅವ್ರ ಜೊತೆಗೆ ಯಾರ್ಯಾರು ಇರ್ತಿದ್ರು ಅಂತ ನೋಡಿ ಹೇಗಿತ್ತು ಆಗಿನ ಕಾಲದಲ್ಲಿ ದೊಡ್ಡವರು ಜಡ್ಜ್ ಶ್ರೀ ಶ್ರೀನಿವಾಸ ಅಯ್ಯರವರು ಚೀಫ್ ಇಂಜಿನಿಯರ್ ಶ್ರೀನಿವಾಸ ಅಯ್ಯರವರು ಡೆಪ್ಯೂಟಿ ಡಿ ಪಿ ಐ ಡಿ ವೆಂಕಟರಮಯ್ಯನವರು ಸಬ್ ಜಡ್ಜ್ ವಾಸುದೇವರಾಯರು ಪ್ರೊಫೆಸರ್ ಸಿ ಆರ್ ನಾರಾಯಣ್ ರಾಯರು ಸಿ ಬಿ ರಾಮರಾಯರು ಈಗ ಏಳೆಂಟು ಮಂದಿ ಇಂಥವ್ರು ಬರ್ತಾಯಿದ್ರೆ ಸಾಯಂಕಾಲ ಮಾತಾಡಬೇಕು ಒಂದು ಹೇಳ್ತೀನಿ ಅವರು ಮಾತಾಡಿದ್ರು ಕೂಡ ಚೆಂದ ಇರ್ತದೆ ಜ್ಞಾನಿಗಳು ಜಗಳಾಡಿದರೂ ಚೆಂದ ಇರ್ತದೆ ಅದಕ್ಕೆ ಹೇಳ್ತಾ ಇರಲಿಲ್ಲ ಹೋರಾಡಿದರೆ ಗಂಧದ ಜೊತೆಗೆ ಹೋರಾಡಬೇಕಂತ ಹಾಗೆ ಇವರು ಒಂದು ಸಲ ಸಭೆಯ ಬಗ್ಗೆ ಬರೀತಾರೆ ರೈಟ್ ಆನರಬಲ್ ಶ್ರೀನಿವಾಸ್ ಶಾಸ್ತ್ರಿಗಳು ಟಿ ಆರ್ ವೆಂಕಟರಾಮ್ ಮೂರು ಜನ ಕೂತ್ ಹರಟೆ ಅವ್ರ ಸಂಬಂಧ ಹೇಗಿತ್ತು ಸ್ವಲ್ಪ ಕಲ್ಪ್ ಕಣ್ಣಿ ಕಟ್ಸ್ಕೋಬೇಕು ನಾವು ಅತ್ಯಂತ ಹಿರಿಯರು ಶಿವಸ್ವಾಮಿ ಅಯ್ಯರವರು ಎಂಬತ್ತೆಂಬತ್ತೈದು ವರ್ಷ ಹಿರಿಯರು ಅವ್ರಗಿಂತ ಸ್ವಲ್ಪ ಸಣ್ಣವರು ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿಯವರು ಅವ್ರಗಿಂತ ಸಣ್ಣವರು ವೆಂಕಟರಾಮ್ ಶಾಸ್ತ್ರಿಗಳು ವೆಂಕಟರಾಮ್ ಶಾಸ್ತ್ರಿಗಳು ಗಟ್ಟಿಗರು ಬಹಳ ದೊಡ್ಡವರು ಮುಂದೆ ಅವ್ರ ಬಗ್ಗೆ ಬರುತ್ತದ ಮಾತು ಅವರೇನು ಮಾಡಿದ್ರು ವಕೀಲ ವೃತ್ತಿ ಶಿವಸ್ವಾಮಿ ಅಯ್ಯರ್ ಕಡೆನೇ ವಕೀಲ ವೃತ್ತಿ ಶುರು ಮಾಡಿದ್ದು ಆದರೆ ಒಂದು ಗುರುಭಾವನೆ ಇತ್ತು ಅವ್ರ ಕಡೆಗೆ ಅವರೇ ಗುರುಗಳನ್ನು ಹಾಗೆ ಇರ್ತಿದ್ರು ನೋಡಿ ಹಿರಿಯರು ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿ ಅವರು ವೆಂಕಟರಾಮ ಶಾಸ್ತ್ರಿಗಳು ಇವರು ಶಿಷ್ಯರು ಶಿವ ಶಿವಸ್ವಾಮಿ ಅಯ್ಯ ಶಿಷ್ಯರು ಆರು ಕೂತ್ಕೊಂಡು ಮಾತಾಡ್ತಾ ಇದ್ದರಂತೆ ಮಾತಾಡ್ತಿರ್ಬೇಕಾದ ಯಾವುದೋ ವಿಷಯ ಮಾತು ಬಂದಾಗ ಡಿಸ್ಕಷನ್ ಹೇಗಿದೆ ಗಮನಿಸಿ 85 ವರ್ಷದ ಮುದುಕರು ಶಿವಸ್ವಾಮಿ ಅಯ್ಯರ್ ಅವರು ಇವ್ರನ್ನ ಹ್ಯಾಂಗೆ ಕೇಳ್ತಾರೆ ಅಂತ ತಕ್ಷಣ ಏನೋ ನೆನಪು ಅಯ್ಯರ್ ಕೇಳಿದ್ರಂತೆ ಮಿಸ್ಟರ್ ಶಾಸ್ತ್ರಿ ಐ ಗೇವ್ ಯು ದಟ್ ಬುಕ್ ಆಫ್ ಮಿಲಿಕನ್ಸ್ ವಾಟ್ ಹ್ಯಾವ್ ಯು ಡನ್ ವಿತ್ ಇಟ್ ಎಂಬತ್ತೈದು ವರ್ಷ ಪುಸ್ತಕ ಕೊಟ್ಟು ನೆನಪಿಟ್ಕೊಂಡಿದ್ದಾರೆ ನನಗೆ ಇವತ್ತಿಗೂ ನೆನಪಿರಲ್ಲ ಆ ಪುಸ್ತಕ ಯಾರಿಗೆ ಕೊಟ್ಟಿರ್ತೀನಿ ನೆನಪಿರಲ್ಲ ವಾಪಸ್ ಕೊಟ್ಟರೆ ಬಂತು ಇಲ್ಲ ಅಂದರೆ ಇಲ್ಲ ಅದಕ್ಕೆ ಯಾರೋ ಮಾರ್ಕ್ ಟೂ ಏನು ಭಾಳ ಚೆನ್ನಾಗಿ ಹೇಳ್ತಾನೆ ಐ ಹ್ಯಾವ್ ಎನ್ ಎಕ್ಸಲೆಂಟ್ ಲೈಬ್ರರಿ ಥ್ಯಾಂಕ್ಸ್ ಟು ಮೈ ಫ್ರೆಂಡ್ಸ್ ಅಂತ ಹಾಗೆ ಹಾಗೆ ಇವರು ನೆನಪಿಟ್ಟಿದ್ದಾರೆ ನೋಡಿ ಪುಸ್ತಕ ಯಾವತ್ತು ಕೊಟ್ಟದ್ದು ಗೊತ್ತಿಲ್ಲ ಅದು ನಾನು ನಿಮಗೆ ಮಿಲ್ಕನ್ ಬರೆದಂಥ ಪುಸ್ತಕ ಕೊಟ್ಟಿದ್ದೆ ಆ ಪುಸ್ತಕ ಏನು ಮಾಡಿದ್ರಿ ಅಂತ ರೈಟ್ ಆನರಬಲ್ ಶ್ರೀನಿವಾಸ್ ಶಾಸ್ತ್ರಿ ಅವರೇ ಕೇಳಿದ್ರ ಶಾಸ್ತ್ರಿಗಳಿಗೆ ಕಷ್ಟ ಬಂತು ಪಕ್ಕದಲ್ಲಿ ಡಿ ವಿಜಿ ಬಂತಲ್ಲಪ್ಪ ಪೀಕಲಾಟ ಅಂದ್ರಂತೀ ಇವ್ರ ಮುಂದೆ ಅಂದುಬಿಟ್ಟು ಜೋರಾಗಿ ಅದು ನನಗೇನೂ ತಿಳಿಯಲಿಲ್ಲ ಸರ್ ಬಹು ಕಷ್ಟ ಅಂದ್ರಂತೆ ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿ ಪುಸ್ತಕ ತಿಳಿಲಿಲ್ಲ ಅಂತ ಹೇಳಬೇಕಾದ್ರೆ ಹೆಂಗಿರ್ಬೇಕು ನೋಡಿ ಪುಸ್ತಕ ತಿಳಿಲಿಲ್ಲ ಅಂದ್ರಂತೆ ಬಹುಕಷ್ಟ ಅಂದ್ರಂತ ಅದು ಯಾಕೆ ಕಷ್ಟವಾಯಿತು ಅಯ್ಯರವರು ಇಟ್ಸ್ ಆಲ್ ಫಿಸಿಕ್ಸ್ ಫಾರ್ ಬಿಯಾಂಡ್ ಮೀ ಅದೆಲ್ಲ ಬರೀ ಫಿಸಿಕ್ಸ್ ಭೌತಶಾಸ್ತ್ರ ಇದೆ ನನಗೆ ಅರ್ಥ ಆಗೋದೆಲ್ಲ ಭಾಳ ದೂರದ್ದು ಅಂತ ಹೇಳಿದ್ರಂತೆ ಅವ್ರು ಹೇಳಿದ ತಕ್ಷಣ ಇವರು ಬಿಡ್ತಾರೆ ಶಿವಸಮಯರವರು ವೈ ಡ್ ಯು ಸೇ ಸೋ ಯು ಟುಕೆ ಮೆಡಲ್ ಇನ್ ಫಿಸಿಕ್ಸ್ ಇವ್ರಿಗೆ ನೆನಪಿತ್ತು ಇಲ್ಲ ಅವ್ರಿಗೆ ನೆನಪಿತ್ತು ಅಲ್ಲರಿ ಫಿಸಿಕ್ಸಲ್ಲಿ ಮೆಡಲ್ ತೊಗೊಂಡಿದ್ದೀರಿ ಅರ್ಥ ಆಗಲಿಲ್ಲ ಅಂದ್ರೆ ಏನು ಅಂತ ಕೇಳಿದ್ರಂತೆ ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಶಾಸ್ತ್ರಿಗಳು ಅಂದರೆ ಅಯ್ಯೋ ಸ್ವಾಮಿ ನನ್ನ ಪದಕಕ್ಕೆ ಇವತ್ತು ಏನು ಬೆಲೆ ಅದಕ್ಕೆ ಐವತ್ತು ವರ್ಷಗಳ ಹಿಂದಿನ ಮಾತ್ರ ನನ್ನ ಪದಕ ಬಂದದ್ದು ಐವತ್ತು ವರ್ಷ ಹಿಂದಿನ ಪದಕ ಅದು ಭೌತಶಾಸ್ತ್ರ ಈ ಹೊತ್ತು ಗುರುತಿಗೆ ಸಿಕ್ಕದಷ್ಟು ದೊಡ್ಡದಾಗಿ ಹೋಗಿದೆ ನನ್ನ ಕೈ ಸಿಗುವ ಹಾಗಿಲ್ಲ ಅಂದ್ರಂತೆ ಹೇಳಿದ ತಕ್ಷಣ ಇವರು ಶಿವಸ್ವಾಮಿ ಅಯ್ಯರವರು ನಿಟ್ಟುಸಿರು ಬಿಟ್ಟು ಹಾಂ ಹೋಗ್ಲಿ ಬಿಡಿ ಪುಸ್ತಕ ಏನು ಮಾಡಿದ್ರಿ ಅರ್ಥ ಅಂತೂ ಆಗಲಿಲ್ಲ ಮೇ ಆಗಿದ್ರು ಪುಸ್ತಕ ಏನು ಮಾಡಿದ್ರಿ ತಕ್ಷಣ ಇವರು ಅದು ನನ್ನ ಯೋಗ್ಯತೆಗೆ ಮೀರಿದ್ದೆಂದು ಹೇಳಿ ವೆಂಕಟರಾಮ ಶಾಸ್ತ್ರಿಗಳಿಗೆ ಕೊಟ್ಬಿಟ್ಟೆ ಅವ್ರ ಕಡೆ ಪಾಸ್ತಾನು ಮಾಡಿದರು ಅವ್ರ ಯುವಕರಾದ್ರಿಂದ ಅದು ಬೇರೆ ಕ್ಲೂ ನನಗೆ ವಯಸ್ಸಾಯಿತು ಅವ್ರು ಯುವಕರಾದ್ರಿಂದ ಅವ್ರ ಅರ್ಥ ಆಗ್ತದೆ ಅಂತ ಅವ್ರಿಗೆ ಕೊಟ್ಟೆ ಏನಂತೆ ಇವ್ರು ಬಿಡ್ತಾರಾ ವೆಂಕಟರಾಮ ಶಾಸ್ತ್ರಿ ವಾಟ್ ಹ್ಯಾವ್ ಯು ಡನ್ ವಿತ್ ದ ಬುಕ್ ಅಂತ ಅವ್ರು ಕೇಳಿದ್ರಂತೆ ಪುಸ್ತಕ ತೊಗೊಂಡು ನೀನೇನು ಮಾಡಿದೆ ಅಂತ ಕೇಳಿದ್ರಂತೆ ಅವ್ರ ಪಾಪ ಹೆದರ್ಕೊಂಡು ಮೊದಲೇ ಗುರುಭಕ್ತಿ ಬೇರೆ ಐ ಟ್ರೈ ಟು ರೀಡ್ ಇಟ್ ಬಟ್ ಹ್ಯಾಟ್ ಟು ಗಿವ್ ಅಪ್ ಆ್ಯಸ್ ಫಾರ್ ಬಿ ಯಾಂಡ್ ಮೀ ನಾನು ಓದಲಿಕ್ಕೆ ಪ್ರಯತ್ನ ಮಾಡಿದ್ರೆ ಸ್ವಲ್ಪ ಕಷ್ಟಪಟ್ಟೆ ಅದು ನನಗೂ ನೆನಪಲಿಲ್ಲ ಅಂತ ಬಿಟ್ಬಿಟ್ಟೆ ಅಂತ ಹೇಳಿದ್ರಂತೆ ಇವರು ನೀವು ಮ್ಯಾಥಮೆಟಿಕ್ಸ್ನಲ್ಲಿ ಫಸ್ಟ್ ಕ್ಲಾಸ್ ಫಸ್ಟ್ ಇದ್ದಿರಲ್ಲ ಇವರು ಅಂದರೆ ಇವರು ತಮ್ಮ ಬಯೋಡೇಟಾ ಅಷ್ಟೇ ಅಲ್ಲ ಅವ್ರದ್ದು ಬಯೋಡೇಟಾ ನೆನಪಿದೆ ಇವ್ರಿಗೆ ಮ್ಯಾಥಮೆಟಿಕ್ಸಲ್ಲಿ ಫಸ್ಟ್ ಕ್ಲಾಸ್ ಫಸ್ಟ್ ಇದ್ರಲ್ಲ ನೀವು ಸ್ವಲ್ಪ ಪ್ರಯತ್ನ ಮಾಡಬಾರ್ದಾಗಿತ್ತೆ ನೀವು ಅಂತ ಕೇಳಿದ್ರಂತೆ ಅದಕ್ಕೆ ಅವ್ರು ಹೇಳಿದ್ರಂತೆ ಸ್ವಾಮಿ ನಾನು ಬಿ ಎ ಓದಿದಾಗಿದ್ದ ಗಣೇಶ ಶಾಸ್ತ್ರ ಎಲ್ಲಿ ಈ ಹೊತ್ತಿಂದ ಎಲ್ಲಿ ಅದರಲ್ಲೂ ಮಿಲಿಕನ್ ಮಹಾ ಪ್ರೌಢ ಭೌತ ಗಣಿತ ವಿಜ್ಞಾನಿ ಖಗೋಳ ವಿಜ್ಞಾನಿ ಅವನ ಗಣಿತ ನನಗೆ ಅರ್ಥ ಆಗೋದುಂಟೆ ಅಂತ ಹೇಳಿದ್ರಂತೆ ಹಾಗಾದರೆ ಹೋಗಲಿ ಪುಸ್ತಕ ಏನಾಯಿತು ಪುಸ್ತಕ ಏನಾಯಿತು ಟೂ ಪರ್ಪಸಸ್ ಈ ಹ್ಯಾಡ್ ಎರಡು ಕಾರಣ ಆಯಿತು ಒಂದು ಪುಸ್ತಕ ಓದಿದ್ದೀರಾ ಅದು ಏನರ್ಥ ಓದಿ ಓದೋ ಪುಸ್ತಕ ಆದರೂ ವಾಪಸ್ ಕೊಡಿ ಅಂತ ಇವರು ಹೇಳಿದ್ರಂತೆ ಮದ್ರಾಸಿಗೆ ಹೋದ್ಮೇಲೆ ಕೊಡ್ತೇನೆ ಎಂದರು ಈಗಂತೂ ಪಾರಾದರು ಕೊಡ್ತೇನೆ ಎಂದರು ಆಗ ನೋಡಿ ನಿರಾಶೆ ಎಷ್ಟಾಗಿದೆ ಶಿವಸ್ವಾಮಿ ಹೇರೋರಿಗೆ ಅಂದರೆ ನೀವಿಬ್ಬರು ಹೇಗೆ ಹೇಳಿದ್ಮೇಲೆ ಇನ್ನು ಯಾರನ್ನು ಹುಡುಕ್ಬೇಕು ನಾನು ನೀವಿಬ್ಬರು ಹೀಗೆ ಹೇಳಿದ್ಮೇಲೆ ಯಾರನ್ನು ಹುಡುಕಬೇಕು ಪ್ರೆಸಿಡೆನ್ಸಿಯಲ್ ಕಾಲೇಜಲ್ಲಿ ಯಾರೂ ಇರುವಂತೆ ತೋರುವುದಿಲ್ಲ ವಿಚಾರ ಮಾಡ್ತಾಯಿದ್ರು ಅದಕ್ಕೆ ಡಿ ಕರೆಕ್ಟಾಗಿ ಹೇಳ್ತಾರೆ ಹುಡುಗರು ನೋಡಿ ಆವಾಗೆಲ್ಲ ಹುಡುಗರು ಸಲಿಗೆ ತಗೋಬಹುದು ಒಂದು ಸಲ ಹೇಳಿದ್ರಂತೆ ಇವ್ರು ಹೇಳ್ತಾರೆ ತಮಗೆ ಈ ವಯಸ್ಸಿನಲ್ಲಿ ಯಾತಕ್ಕೆ ಆಶ್ರಮ ಡಿ ವಿಜಿ ಯಾಕೆ ಮಿಲಿಕನ್ ತಕ್ಕ ಓದ್ದಾಡ್ತೀರಿ ನೀವು ಅಂತ ಯಾಕೆ ಶ್ರಮ ಮಿಲ್ಕನಿಂದ ತಮಗೆ ಆಗಬೇಕಾದದ್ದೇನು ಎಂಬತ್ತೈದು ವರ್ಷ ಯಾಕೆ ಥರ ಕೆಡ್ಸ್ಕೋತೀರಿ ಅನ್ನೋ ಹಾಗೆ ನಿಮಗೆ ಧನ್ವಿಯನಾಗಬೇಕು ಅಂತ ಅದಕ್ಕೆ ಉತ್ತರ ನೋಡಿ ಎಷ್ಟು ಚೆನ್ನಾಗಿದೆ ಅದು ಶಿವಸ್ವಾಮಯರು ಎಂಬತ್ತೈದು ವರ್ಷ ಮುದುಕರು ಅದೇನಯ್ಯ ಹೀಗನ್ನುತ್ತೀರಿ ಅದೇನಯ್ಯ ಹೀಗನ್ನುತ್ತೀರಿ ಹೊಸ ಹೊಸದಾಗಿ ವಿಜ್ಞಾನ ಬೆಳೆಯುತ್ತಿದೆ ಜ್ಞಾನಯಾತಕ್ಕೆ ಅನ್ನುತ್ತಾರಿಯೇ ಜ್ಞಾನಯಾತಕ್ಕೆ ಅನ್ನುತ್ತಾರಿಯೇ ಮಿಲಿಕನಂಥ ವಿಜ್ಞಾನಿ ಪ್ರಪಂಚದ ರಚನೆಯನ್ನು ಅದರ ಚಲನಬಲವನ್ನು ಕುರಿತು ಸಿದ್ಧಾಂತ ಮಾಡಿದರೆ ಆ ಸಿದ್ಧಾಂತಕ್ಕೂ ನಮ್ಮ ಪೂರ್ವ ಜ್ಯೋತಿಷ್ಕರ ಸಿದ್ಧಾಂತಕ್ಕೂ ಎಷ್ಟು ಮಾತ್ರ ಹೊಂದಿಕೆ ಉಂಟು ಆ ಸಿದ್ಧಾಂತಕ್ಕೂ ನಮ್ಮ ವೇದಾಂತ ಮತಕ್ಕೂ ಸಮನ್ವಯ ವಾದೀತವೋ ವಿರೋಧವೋ ಇದನ್ನು ವಿಚಾರ ಮಾಡಿ ನೋಡಬೇಡವೆ ದಯವಿಟ್ಟು ಗಮನಿಸ್ನಿ ಸ್ನೇಹಿತರೆ ಇದನ್ನು ಈ ಬುದ್ಧಿ ಇದೆಯಲ್ಲ ಮಿಲಿಕನ್ ಪುಸ್ತಕ ಯಾಕೆ ಓದ್ತೀರಿ ಅಂತ ಹೇಳ್ತಾರೆ ಅವರು ಮಿಲ್ಕನ್ ದೊಡ್ಡವನು ಮಹಾ ದೊಡ್ಡವನವನು ಎಲೆಕ್ಟ್ರಾನ್ ಚಾರ್ಜ್ ಕಂಡು ಮನುಷ್ಯ ಅವನು ದೊಡ್ಡ ಗಣಿತಜ್ಞ ಅವನು ಅಂಥ ದೊಡ್ಡ ಮನುಷ್ಯ ಪುಸ್ತಕ ಬರೆದಿರಬೇಕಾದ್ರೆ ನಾವು ಕಂಡುಕೋಬೇಕಲ್ಲ ಅದನ್ನು ಎದಕ್ಕೆ ಕಂಡ್ಕೋಬೇಕು ನೋಡಿ ಚೆನ್ನಾಗಿದೆ ಅದಕ್ಕೆ ಅವನು ಹೇಳಿದ್ದಕ್ಕೂ ನಮ್ಮ ಪೂರ್ವಿಕರು ಹೇಳಿದ್ದಕ್ಕೂ ಹೊಂದುತ್ತಾ ವಿರೋಧ ಇದೆಯಾ ಅಥವಾ ನಮ್ಮ ವೇದಾಂತ ಮಾತ ಹೇಳಿದಕ್ಕೂ ಏನಾದರೂ ಸಾಮ್ಯತೆ ಇದೆಯಾ ಅದಕ್ಕೆ ಅಂದರೆ ಈ ತಾಳೆ ಹಾಕಿ ನೋಡುವಂಥ ಗುಣ ಇದೆ ನೋಡಿ ಹೊಸ ಜ್ಞಾನ ಬಂದಾಗ ನಮಗೆ ಯಾಕೆ ಬೇಕ್ರಿ ಅದು ಅಂದು ಕೂಡೋದು ಆಸೆ ನೀವು ಕೂಡದೆ ಹೋದರೂ ಜ್ಞಾನ ಬೆಳ್ಕೊಂಡೇ ಹೋಗುತ್ತೆ ಆದರೆ ಅದನ್ನು ನೋಡಬೇಕು ಅದಕ್ಕೂ ಇದಕ್ಕೂ ವ್ಯತ್ಯಾಸ ಹೇಗಿದೆ ಏನು ಬದಲಾವಣೆ ಆಗ್ತಿದೆ ಅಂತ ನೋಡುವಂಥ ಆಸೆ ಇದೆಯಲ್ಲ ಕೇಳ್ತಾರೆ ಇಷ್ಟಕ್ಕೂ ನಾನಿವರನ್ನು ಏನು ಕೇಳಿದ್ದು ಡಿ ಹೇಳೋದು ಇವ್ರನ್ನೆಲ್ಲ ಪಂಡಿತರನ್ನ ಏನು ಕೇಳಿದ್ದು ನಾನು ಏನೂ ಕೇಳಲಿಲ್ಲ ಗ್ರಂಥ ಓದಿ ಅದರ ಸಾರ ಭಾಗವನ್ನು ಸಂಗ್ರಹ ಮಾಡಿಕೊಡಿರಿ ಎಂದು ಕೇಳಿದೆ ಬಹಳ ಸುಲಭ ಕೇಳೋದು ಅಲ್ಲ ಗ್ರಂಥ ಓದ್ಬಿಟ್ಟು ಅದು ಸಮರಿ ಹೇಳ್ರಪ್ಪ ಅಂದೆ ಹೇಳಿಲ್ಲ ಅದು ಆಗುದು ಅನ್ನುತ್ತಾರಲ್ಲ ಇವರು ಅಂದರೆ ಈವನ್ ದಟ್ ಈಸ್ ನಾಟ್ ಪಾಸಿಬಲ್ ಅಂತಾರೆ ಎಲ್ಲರೂ ನಕರು ಎಲ್ಲರೂ ಗಂಭೀರ ಮೌನವನ್ನು ತಾಳಿದರು ಅಂದರೆ ಡಿ ವಿ ಜಿ ಬರೀತಾರೆ ಎಂಬತ್ತು ಎಂಬತ್ತೈದು ವಯಸ್ಸಿನ ಈ ಮಹಾನುಭಾವರಿಗೆ ಈ ವಯಸ್ಸಿನಲ್ಲೂ ಎಷ್ಟಿನ ಮಟ್ಟಿಗೆ ಜ್ಞಾನ ಕುತೂಹಲ ಇವತ್ತಿಗೂ ಹಾಗೇ ಇದೆ ಸ್ವಾಮಿ ನಾನು ಕೆಲವರು ನೋಡ್ತೇನೆ ಹಿರಿಯರನ್ನ ಎಂಬತ್ತೈ ತೊಂಬತ್ತು ವರ್ಷದ ಮುದುಕರು ಬರ್ತಾರೆ ಈ ಓದಿದೆ ಮಾನ್ಯ ಆರ್ಟಿಕಲ್ ಇದನ್ನು ಇದಕ್ಕೆ ನೀವೇನು ಹೇಳ್ತೀರಿ ಎಜುಕೇಷನ್ ಬಗ್ಗೆ ಒಬ್ರು ಪತ್ರ ಬರೆದಿದ್ದರು ನನಗೆ ಇಂಥ ಆರ್ಟಿಕಲ್ ಬಂದಿತ್ತು ಜರ್ನಲಲ್ಲಿ ಓದಿದ್ದೀರಾ ಅಂತ ಓದಿದೆ ಸ್ವಲ್ಪ ನಾನು ಸಮರಿ ಹೇಳ್ತೀರಾ ಅಂತ ಕೇಳಿದರು ಪತ್ರ ಬರೆದಿದ್ದು ಕೈ ನಡ್ಕ್ತಾ ಇತ್ತು ಅದಕ್ಕೆ ನನ್ನ ಮೊಮ್ಮಗನ ಕಡೆಯಿಂದ ಬರೆಸಿದ್ದೀನಿ ಪತ್ರ ಅಂತ ನಾನು ಬರೆದಿದ್ದಾರೆ ಕಾಯ್ದಿಟ್ಟಿದ್ದೀನಿ ಪತ್ರ ಅದನ್ನು ಕೈ ನಡಕ್ ಮೊಮ್ಮಗ ಪತ್ರ ಬರೆಸಿದ್ದಾರೆ ನಾನು ಬರೆದೆ ಆ ಆರ್ಟಿಕಲ್ ಹೀಗಿದೆ ಸಂಬರಿ ಹೀಗಿದೆ ಅದನ್ನು ಟೈಪ್ ಮಾಡಿ ಕಳಿಸಿದ್ದೀನಿ ನೀವು ಓದಿ ಅಥವಾ ನಿಮ್ಮ ಮೊಮ್ಮಗ ಓದಿಸಿ ಕೇಳಿ ಆದರೆ ನಮಸ್ಕಾರ ಮಾಡ್ತೇನೆ ನಾನು ಅವ್ರು ಬರೆದಿದ್ದರು ನನಗೆ ವಯಸ್ಸು ತೊಂಬತ್ತೆರಡು ಆರ್ಟಿಕಲ್ ನನ್ನ ಮೊಮ್ಮಗ ಹೇಳಿದೆ ಮೊಮ್ಮಗ ಟೀಚರ್ ಲೆಕ್ಚರರ್ ಆಗಿದ್ದಾನೆಲ್ಲೋ ಒಂದು ಕಡೆ ಅವನು ಹೇಳಿದ್ದು ಕೇಳಿದ್ದೆ ಅದು ತರಿಸಿ ಓದಿದೆ ಅನ್ನಿಸ್ತು ನನಗೆ ನಿಮ್ಗೆ ಬರೆದಿದ್ದೀನಿ ಅಂತೆಲ್ಲ ಹೇಳಿದರು ನಾನು ಹೇಳಿದೆ ಒಂದೇ ಒಂದು ಭಗವಂತನಲ್ಲಿ ಪ್ರಾರ್ಥನೆ ನನಗೆ ಏನಂದರೆ ನಿಮ್ಮ ತೊಂಬತ್ತೆರಡನೇ ವಯಸ್ಸಿಗಿರುವಂಥ ಉತ್ಸಾಹ ಇಪ್ಪತ್ತೊಂಬತ್ತು ವರ್ಷಕ್ಕಿದ್ದರೆ ಸಾಕು ತೊಂಬತ್ತೆರಡು ವರ್ಷಕ್ಕೆ ಅವ್ರು ಯಾವ ನೌಕರಿಗೆ ಹೋಗಬೇಕು ಸ್ವಾಮಿ ಯಾವ ಕೆಲಸಕ್ಕೆ ಹೋಗ್ಬೇಕು ಅವರು ಆದರೆ ಕಲೀಬೇಕು ಅಂತ ಆಸೆ ಇದೆಯಲ್ಲ ನಮ್ಮ ಹುಡುಗರು ಇಪ್ಪತ್ತೊಂಬತ್ತಕ್ಕೆ ಆಯ್ತಲ್ಲ ಸಿಲೆಬಸ್ ಇದೆ ಸಾಕು ವಚ್ಚಿಂದ ಯಾಕೆ ಓದಬೇಕು ಅಂತ ಇಪ್ಪತ್ತೊಂಬತ್ತು ವರ್ಷಕ್ಕೆ ಅದು ಜ್ಞಾನೋತ್ಸಾಹ ನಾನೊಬ್ಬ ಮನುಷ್ಯರು ನೋಡಿದವ್ರನ್ನ ಹೇಳ್ತೇನೆ ಇದ್ರ ಬಗ್ಗೆ ಬಿ ಪಾರ್ಥ ಸಾರಥಿ ಅಂತ ಒಂದು ಸಲ ಮೊದಲನೇ ಸಲ ಯಾವಾಗಲೂ ಒಂದು ಸಲ ಹೆಸರು ಹೇಳಿದ್ದೆ ಅವ್ರದ್ದು ನಾನು ಈ ಬೇರೆ ಕಾರಣಕ್ಕೆ ನೆನಪಿಸ್ಕೋತೇನೆ ಅವರು ಸುಭಾಷ್ ಚಂದ್ರ ಬೋಸ್ ಜೊತೆಗಿದ್ದಂಥವ್ರು ನನಗೆ ಮೆಂಟರ್ ಅಂತ ಆದವ್ರೊಳಗೊಬ್ಬರು ನಾನು ಈ ಕಾಲೇಜಿಗೆ ಲೆಕ್ಚರರ್ ಆಗಿ ಬಂದಾಗ ಅವರು ದಾಮೋದರ್ ವ್ಯಾಲಿ ಪ್ರಾಜೆಕ್ಟ್ ಅಂತ ತಾವು ಕೇಳಿದ್ದೆ ಗೊತ್ತಿಲ್ಲ ಇಂಡಿಯಾದ ಮೊಟ್ಟ ಮೊದಲನೇ ದೊಡ್ಡ ಪ್ರಾಜೆಕ್ಟ್ ಅದು ಅದಕ್ಕೆ ಚೀಫ್ ಇಂಜಿನಿಯರ್ ಆಗಿದ್ದವರು ನೆಹರೂ ಅವರು ಅಪಾಯಿಂಟ್ ಮಾಡಿದ್ದರು ಅವ್ರನ್ನ ಆ ಕೈಯಿಂದ ಬರೆದಿದ್ದಾರೆ ಡಿ ಆರ್ ಯು ಮಸ್ಟ್ ಟೇಕ್ ಓವರ್ ಅಂತ ಇವರು ನೆಹರು ಮುಲಾಜು ಇಲ್ಲ ಇವರಿಗೆ ಅಷ್ಟು ಜೋರಿದ್ದರು ಇವರು ಇವರು ಡಿ ಆರ್ ಪಂಡಿತ್ ಜಿ ಅಂತ ಬರೆಯೋರು ಇವರು ರೆಸ್ಪೆಕ್ಟೆಡ್ ಪ್ರೈಮ್ ಮಿನಿಸ್ಟ್ರ ಏನು ಇರಲಿಲ್ಲ ಡಿ ಆರ್ ಪಂಡಿತ್ ಜಿ ಅಂತ ಬರೆಯೋರು ಅವ್ರು ಇನಾಗ್ರೇಷನ್ ನೋಡಬೇಕು ಡ್ಯಾಮ್ ಇನಾಗ್ರೇಷನ್ ಮಾಡಬೇಕಾದ್ರೆ ಎಂಥ ಧೈರ್ಯ ಇರಲಿ ಅದು ಆ ಮನುಷ್ಯರ ಒಳಗೆ ನಿಷ್ಠೆ ಇತ್ತು ಅಂತ ಪ್ರೈಮ್ ಮಿನಿಸ್ಟರ್ ಯಾರೇ ಇರಲಿ ಏನು ಚಿಂತೆ ಇಲ್ಲ ಡ್ಯಾಮ್ ಇನಾಗ್ರೇಷನ್ ನೆಹರು ಮಾಡಬೇಕು ಅಂತಾಗಿತ್ತು ಇವರು ಪತ್ರ ಬರೀತಾರೆ ನಾವೊಂದು ಯಾವುದೋ ಸಣ್ಣ ಕಾರ್ಯಕ್ರಮಕ್ಕೆ ನಮ್ಗೆ ಅತಿಥಿಯಾಗಿ ಬನ್ನಿ ಅಂದರೆ ಅತ್ಯಂತ ವಿನಿಮಯಕ್ಕೆ ಪತ್ರ ಬರಿತೀವಿ ನಾವು ಬರಬೇಕು ನೀವು ದಯವಿಟ್ಟು ಆಗಮಿಸಬೇಕು ಪಾದ ಬೆಳೆಸಬೇಕು ಅಂತೆಲ್ಲ ಕೇಳ್ತೀವಿ ಇವರು ಬರೆದಿದ್ ಪತ್ರ ಡಿ ಆರ್ ಪಂಡಿತ್ ಜಿ ಇನಾಗ್ರೇಷನ್ ಈಸ್ ಫಿಕ್ಸ್ಡ್ ಆ್ಯಸ್ ಪರ್ ಯುವರ್ ಡೈರಿ ದಿ ಪ್ರೋಗ್ರಾಮ್ ಇಸ್ ಸೋ ಆ್ಯಂಡ್ ಸೋ ಅಂದು ಬರೋದು ನೆಕ್ಸ್ಟ್ ಪ್ಯಾರಾಗ್ರಫ್ ಯಾರಿಗೂ ಪ್ರೈಮ್ ಮಿನಿಸ್ಟರ್ಗೆ ಆ ಥರ ಬರೆದಿರಲಿಕ್ಕಿಲ್ಲಪ್ಪ ಜಗತ್ತ ತಿಳಿದ ಮಟ್ಟಿಗೆ ಯು ಆರ್ ಆಸ್ ಫಾರ್ ಆಸ್ ಪಂಕ್ಚುಯಾಲಿಟಿ ಇಸ್ ಕನ್ಸರ್ಡ್ ಪತ್ರ ಬರೆದರು ಪ್ರೈಮ್ ಮಿನಿಸ್ಟರ್ಗೆ ಎಂದೂ ಸರಿಯಾಗಿ ಟೈಮ್ ಬರೋರಲ್ಲ ನೀವು ನಾನು ಆ ಟೈಮಿಗೆ ಇನಾಗ್ರೇಷನ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಅಕಸ್ಮಾತ್ ನೀವು ಬರದೇ ಹೋದ್ರಿ ಆ ಟೈಮಿಗೆ ಬೇರೆದವ್ರ ಕಡೆಯಿಂದ ಇನಾಗ್ರೇಷನ್ ಮಾಡಿಸ್ಬೇಕಾಗ್ತದೆ ಅಂತ ಬರೆದಿದ್ದಾರೆ ಆ ಕಾಪಿ ನಾನು ನೋಡಿದ್ದೀನಿ ಪಾರ್ಸಲ್ ಸುಭಾಷ್ ಚಂದ್ರ ಬೋಸ್ ಜೊತೆಗಿದ್ದಂಥವ್ರಿ ಅವರು ಕೆಚ್ ಬರಂಗಿಲ್ವ ಅದು ಆಮೇಲೆ ಅದಕ್ಕೂ ಉತ್ತರ ನೆಹರು ಬರೆದಿದ್ದಾರೆ ಐ ನೋ ಹೌ ನಟೋರಿಯಸ್ ಯು ಆರ್ ಆ್ಯಸ್ ಫಾರ್ ಆಸ್ ಮೆಂಟೈನಿಂಗ್ ಪಂಕ್ಚುಯಾಲಿಟಿ ಇಸ್ ಕನ್ಸರ್ನ್ ಸಮಯ ಪಷ್ಟು ಬಿಗಿಯಾಗಿದ್ದು ಗೊತ್ತಿದ್ದ ನಾನು ಬೇಗ ಬರ್ತೀನಿ ಅರ್ಧ ತಾಸು ಬೇಗ ಬಂದ್ರಂತೆ ಬಂದು ಅದು ಬೋಟಲ್ಲಿ ಕರ್ಕೊಂಡು ಹೋಗಿ ಒಂದು ಜಾಗಕ್ಕೆ ಹೋಗಿ ಇನಾಗ್ರೇಷನ್ ಮಾಡಬೇಕು ಅಲ್ಲಿ ಹೋದಾಗ ನೆಹರು ಒಂದು ಪ್ರಶ್ನೆ ಬಂತಂತೆ ಮಿಸ್ಟರ್ ಸಾರಥಿ ಹೆದರ್ಸಿದ್ರಿ ನನ್ನ ನೀವು ನೀವು ಕರೆಕ್ಟ್ ಟೈಮ್ ಬರೆದೇ ಹೋದರೆ ಬೇರೆಯವ್ರ ಕಡೆದು ಮಾಡಿಸ್ಬಿಡ್ತೀನಿ ಅಂತ ನಾ ಬರೆದೇ ಹೋದ್ರೆ ಯಾರು ಕಡದ್ದು ಮಾಡಿಸ್ತಿದ್ರಿ ಅಂತ ಕೇಳಿದ್ರಂತೆ ಆಯ್ತಲ್ಲ ನೀವು ಬಂದಿದ್ದೀರಿ ಇನ್ಯಾಕೆ ಅಂದ್ರಂತೀವ್ರು ಅಲ್ಲಲ್ಲ ಕುತೂಹಲ ಕೇಳ್ತೀನಿ ನಾನು ಬರದೇ ಹೋದ್ರೆ ಯಾರು ಕಡೆದು ಮಾಡಿಸ್ತಿದ್ರಿ ಅಂತ ತಕ್ಷಣ ಅವ್ರು ಪಾರ್ಥಾರತಿ ಹೇಳಿದರು ಇಲ್ಲೊಬ್ಬ ಆದಿವಾಸಿ ಹೆಣ್ಮಗಳಿದ್ದಾಳೆ ಮೊದಲನೇ ಸಲ ಗುದ್ಲಿ ಹಾಕಿದಾಗನಿಂದ ಇದ್ದವಳು ಈ ಡ್ಯಾಮ್ ಮುಗಿಯವರೆಗೂ ಇಲ್ಲೇ ಇದ್ದಾಳೆ ನೀವು ಬರದೇ ಹೋದರೆ ಆಕೆ ಕಡೆದು ಮಾಡಿಸ್ತಿದ್ದೆ ಅಂತ ತಾಯಿ ನೆಹರು ಒಂಥರ ರೊಮ್ಯಾಂಟಿಕ್ ಹೀರೋ ಥರ ಅವರು ತಕ್ಷಣ ಏನು ಮಾಡಿದರು ಅಂದರೆ ಓಕೆ ಒಂದು ಕೆಲಸ ಮಾಡಿ ನಾನು ಕಲ್ ತೆಗಿತೇನೆ ಬಟ್ ಆಕೆಯೇ ಹಾರ ಹಾಕಿ ಆಕೆಗಡೆಯಿಂದ ಆಕೆಯೇ ಇನಾಗ್ರೇಟ್ ಮಾಡಲಿ ಅಂತ ಆಕೆಯನ್ನು ಕರ್ಕೊಂಡ್ಬಂದು ಆ ಕರ್ಟನ್ ಬೀಸ್ತಾರಲ್ಲ ಅನ್ವೇಲಿಂಗ್ ಮಾಡ್ತಾರೆ ಮಾಡಿಸಿದರು ಮಾಡಿಸಿ ನೆಹ್ರೂಗೆ ನಮ್ಮ ಸಂಸ್ಕೃತಿ ಕೆಲವು ಮೂಲಗಳು ಗೊತ್ತಾಗೋಲ್ಲ ಅವ್ರು ಏನು ಮಾಡಿದ್ರು ಆ ಗುಲಾಬಿ ಹೂ ಇಷ್ಟ ನೆಹರೂ ಅವ್ರಿಗೆ ಗುಲಾಬಿ ಹೂ ಒಂದು ದೊಡ್ಡ ಹಾರ ತಂದಿದ್ರು ಹಾಕೋದಕ್ಕೆ ನೆಹರು ಹಾಕೋದಕ್ಕೆ ಅಂತ ಅವ್ರು ತಾ ಎಸ್ಕೊಂಡ್ಬಿಟ್ಟು ಆಕೆ ಕೊಳ್ಳಲ್ಲಿ ಹಾಕಿಬಿಟ್ರು ನೆಹರು ಆದಿವಾಸಿ ಹೆಂಗಸನ್ ಕೊಳ್ಳಲ್ಲಿ ಹಾಕ್ಬಿಟ್ರು ಆಕೆ ಪಾಪ ಏನು ಗೊತ್ತಾಗ್ಲಿಲ್ಲ ಪೆಚ್ಚಾಯ್ತು ಮರುದಿನ ಪಾರಸಾರ್ತಿ ಮನೆಗೆ ಹೆಣ್ಮಗಳು ಬಂದು ಅತ್ಕೊಂಡ್ ಬಂದ್ಲು ನನ್ನ ಜೀವನ ಹಾಳಾಗಿ ಹೋಯ್ತು ಸ್ವಾಮಿ ಅಂತ ಯಾಕೆ ಆದಿವಾಸಿಗಳ ಪ್ರಕಾರ ಮತ್ತೊಬ್ಬ ಗಂಡಸು ನಿಮ್ಗೆ ಹಾರ ಹಾಕಿದ್ರೆ ಅವನೇನೇನು ಗಂಡ ಮೊದಲೇದವನಲ್ಲ ಇನ್ನೇರು ಕೇಳಕ್ಕಾಗತ್ತ ಆಕೆ ಗಂಡ ಕಿಚ್ಚೊದಕ್ಕೆ ಇರ್ಲೇ ಕೊನೆಗೆ ಯಾಕೆ ಬೇರೆ ಮನೆ ಮಾಡಿ ಆಕೆ ಬದುಕಿರೋವರೆಗೂ ಇರೋ ಹಾಗೊಂದು ಮನೆ ಕಟ್ಟಿ ಆಕೆ ಅಲ್ಲೇ ಸತ್ತು ಕೊನೆಗೆ ಈ ಪಾರ್ಥ ಸಾರ್ಥಿಯವರು ಅವ್ರು ನಮ್ಮಲ್ಲಿ ವೈಸ್ ಚೇರ್ಮನ್ ಆಗಿ ಬಂದರು ನಮ್ಮ ಸಂಸ್ಥೆಗೆ ಏನು ಅದು ನೋಡಿದರೆ ವ್ಯಾಘ್ರಪ್ಪ ಸಿಂಹ ಆರಡಿ ನಾಲ್ಕೇನು ಚಿತ್ರ ಇರಬೇಕು ಒಂದು ದೊಡ್ಡ ಮನುಷ್ಯ ಧ್ವನಿ ಗಂಠ ಅವರೊಂದು ರಬ್ ಡೈರಿ ತರೋರು ಯಾವಾಗಲೂ ಡೈರಿ ಆ ಡೈರಿ ಮೇಲೆ ಒಂದು ರಬ್ಬರ್ ಬ್ಯಾಂಡು ವಿಶೇಷವ್ರ ಜೊತೆ ಕೆಲಸ ಮಾಡಿದಂಥವ್ರು ಹಿಂಗೆ ರಬ್ಬರ್ ಬ್ಯಾಂಡ್ ಹಾಕಿರೋರು ಆ ರಬ್ಬರ್ ಬ್ಯಾಂಡ್ ಎಕ್ಸಾಕ್ಟ್ಲಿ ಸೆಂಟ್ರದಲ್ಲಿ ಇರಬೇಕು ಮಧ್ಯದಲ್ಲಿರಬೇಕು ಒಂದು ಅರ್ಧ ಸೆಂಟಿಮೀಟ್ರ್ ಆ ಕಡೆ ಈ ಕಡೆ ಆದರೆ ಹೂ ಟಚ್ ಮೈ ಡೈರಿ ಅನ್ನೋರು ಅವ್ರನ್ನ ಯಾರು ಮುಟ್ತಾರೆ ರೀ ಅವ್ರ ಹತ್ರ ಹೋಗಿ ಹೆದರಿಕೆ ಇರ್ತಿತ್ತು ಅಷ್ಟು ಜೋರು ಮನುಷ್ಯ ಆದರೆ ಅವರು ಕಲಿಯೋ ಉತ್ಸಾಹ ಹೇಗಿತ್ತು ಅಂದರೆ ಹಿ ವಾಸ್ ಆಲ್ರೆಡಿ ಅಬೌಟ್ ಸೆವೆಂಟಿ ಏಯ್ಟ್ ಸೆವೆಂಟಿ ನೈನ್ ಅವ್ರಿಗೆ ಹೈಸ್ಕೂಲ್ ಮಕ್ಕಳಿಗೆ ಪಾಠ ಮಾಡಬೇಕು ಅಂತ ತಲೆಗೆ ಬಂದ್ಬಿಡ್ತು ನನಗೆ ಹೇಳಿದರು ನನ್ಗೆ ಜೂನಿಯರ್ ಕಾಲೇಜ್ ಇತ್ತು ಡಿಗ್ರಿ ಕಾಲೇಜ್ ಆಗಿರಲಿಲ್ಲ ಇನ್ನೂ ಜೂನಿಯರ್ ಕಾಲೇಜಲ್ಲಿ ಕೆಮಿಸ್ಟ್ರಿ ಲೆಕ್ಚರೇ ಮಹಾವಿಜ್ಞಾನಿ ಅಲ್ವಾ ಅಲ್ಲ ಅವರೋದು ಪ್ರೈಮರಿ ಸ್ಕೂಲು ನರ್ಸರಿ ಸ್ಕೂಲು ಹೈಸ್ಕೂಲಲ್ಲಿ ಜೂನಿಯರ್ ಕಾಲೇಜ್ ಇದ್ದರೆ ಜೂನಿಯರ್ ಕಾಲೇಜ್ ಪ್ರೊಫೆಸರೇ ಮಹಾವಿದ್ಞಾನಿ ಮಹಾಜ್ಞಾನಿ ನಾನೇ ಕೆಮಿಸ್ಟ್ರಿ ಪ್ರೊಫೆಸರು ನಾನು ಏನೋ ಒಂಚೂರು ಬರುತ್ತೆ ಅಂದ್ಕೊಂಡು ಪಾರ್ ಸಾರ್ತಿ ಹೇಳಿದರು ಡಾಕ್ಟರ್ ಖರ್ಜಿ ಐ ವಾಂಟ್ ಟು ಟು ಬೇ ದೇರ್ ಇನ್ ದ ಕ್ಲಾಸ್ ನಾಳೆ ಹುಡುಗರು ಕ್ಲಾಸ್ ತೊಗೋತಾ ಇದ್ದೆ ನೈನ್ ಹುಡುಗ್ರಿಗೆ ಎದಕ್ಕೆ ಏನೇನು ಕ್ಲಾಸ್ ತೊಗೋತಾ ಇದ್ದೀರಿ ಸರ್ ಅಂದೆ ಕೆಮಿಸ್ಟ್ರಿ ಇನ್ ಎವ್ರಿ ಲೈಫ್ ಜೀವನದಲ್ಲಿ ರಸಾಯನಶಾಸ್ತ್ರ ಹೇಗೆ ಬಳಕೆ ಆಗ್ತದೆ ಕ್ಲಾಸ್ ತೊಗೋತೀನಿ ಅಂತ ತೊಗೊಳ್ಳಿ ಅಂದೆ ನೈನ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಒಂದು ಐವತ್ತು ಜನ ಇರಬೇಕು ಏನೇನು ಹೇಗೆ ಪೇಸ್ಟಲ್ಲಿ ಏನಿದೆ ಪೌಡರ್ ಏನಿದೆ ಹೇಳ್ಕೊಂಡು ಹೋದ್ರು ಚೆನ್ನಾಗಿ ಮಾಡಿದ್ರು ಲೆಕ್ಚರ್ ಎಲ್ಲ ಹೊರಗೆ ಬಂದಮೇಲೆ ಹೌ ಆಸ್ ಇಟ್ ಹೇಗಿತ್ತೋ ಅಂತ ಕೇಳಿದರು ಚೆನ್ನಾಗಿತ್ತು ಆದ್ರ ಒಂದೆರಡು ತಪ್ಪಾಯಿತು ಅಂತ ಹೇಳಿದೆ ಏನು ತಪ್ಪು ಅಂತ ಕೇಳಿದರು ಸರ್ ನೀವು ಒಂದು ತಪ್ಪು ಮಾಡಿದಿರಿ ಅಲ್ಲಿ ಪೊಟ್ಯಾಷಿಯಂ ಥ್ಯಾಲೇಟ್ ಶೇವಿಂಗ್ ಕ್ರೀಮ್ ಬಗ್ಗೆ ಹೇಳಬೇಕಾದ್ರೆ ಅದರೊಳಗೆ ಪೊಟ್ಯಾಷಿಯಂ ಥ್ಯಾಲೇಟ್ ಅಂತ ಇರ್ತದೆ ಅದನ್ನು ಬಾಯಿ ತಪ್ಪಿ ನೀವು ಥ್ಯಾಲಿಯಂ ಸಲ್ಫೈಡ್ ಅಂತ ಹೇಳಿದ್ರಿ ಎಂದೆ ದಟ್ ಈಸ್ ಥ್ಯಾಲಿಯಂ ಸಲ್ಫೈಡ್ ಅಂದರು ನಲ್ಲ ಸರ್ ಅದು thallium sulfide is a hair remover ಇದು ಪೊಟ್ಯಾಷಿಯಮ್ ಥಾಲೇಟ್ ಈಸ್ ಅ ಫೋಮಿಂಗ್ ಏಜೆಂಟ್ ಅಂತೆಲ್ಲ ಹೇಳಿದೆ ನೂ ನೂ ನೋ ಈಚಾಕ್ಯೂವರ್ ಕೆಮಿಸ್ಟ್ರಿ ಅಂದರು ನನಗೆ ನೀನು ಕೆಮಿಸ್ಟ್ರಿ ಪರೀಕ್ಷೆ ಮಾಡ್ಕೊ ನೀನೇ ಅಂದರು ನಾನು ಪಾರ್ಸಾರ್ಥ ಹೇಳಿದೆ ಇನ್ನೊಂದ್ಸಲ ನೋಡ್ಬೇಕು ಅಂತ ನೋಡಿದೆ ಆಮೇಲೆ ಪುಸ್ತಕ ಕಳಿಸ್ಕೊಟ್ಟೆ ಅವ್ರ ಮನೆಗೆ ಒಂದೆರಡು ನೋಡ್ರಿ ಅಂತ ದೊಡ್ಡವ್ರ ಲಕ್ಷಣ ಹೇಳ್ತೀನಿ ಸರ್ ಆಜಾದ್ ಹಿಂದ್ ಫೌಜಲ್ಲಿ ದೊಡ್ಡ ಸ್ಥಾನದಲ್ಲಿದ್ದಂಥವ್ರು ಹೀ ರಿಟೈರ್ಡ್ ಅದ ಚೀಫ್ ಇಂಜಿನಿಯರ್ ದಾಮೋದರ್ ವ್ಯಾಲಿ ಪ್ರಾಜೆಕ್ಟ್ ಅಷ್ಟು ದೊಡ್ಡ ಮನುಷ್ಯ ಮರುದಿನ ಬೆಳಗ್ಗೆ ಏಳುವರೆಗೆ ನನ್ನ ಕಡೆ ಬಂದರು ಶನಿವಾರ ಬೆಳಗ್ಗೆ ಕಾಲೇಜಿಗೆ ಹೊತ್ತು ಬಂದರು ಖರ್ಜಿಗಿ ಐ ಹ್ಯಾವ್ ಮೇಡ್ ಎ ಬ್ಲಂಡರ್ ಭಾಳ ಸೀರಿಯಸ್ ತಪ್ಪು ಮಾಡಿಬಿಟ್ಟಿದ್ದೀನಿ ನಾನು ಅಂದರು ಏನಾಯ್ತು ಒಂದು ನೀವು ಹೇಳಿದ್ದು ಸರಿ ನಾನು ತಪ್ಪು ಹೇಳಿಬಿಟ್ಟಿದ್ದೀನಿ ಮಕ್ಕಳಿಗೆ ಹೋಗಲಿ ಬಿಡಿ ನಾನು ಹೇಳ್ತೀನಿ ಹೋಗಿ ಅಂದೆ ನೂ ನೂ ನೂ ಹಂಗೆ ಅಲ್ಲ ಅದು ದ್ವಾರ್ಕಾನಾಥ್ ಅಂತ ಪ್ರಿನ್ಸಿಪಲ್ ಹೆಡ್ ಮಾಸ್ಟ್ರಿಗೆ ಫೋನ್ ಮಾಡಿದರು ಎಲ್ಲ ಕ್ಲಾಸ್ ಕೂಡಿಸ್ರಿ ಮತ್ತೆ ಅವ್ರನ್ನ ಆ ಹುಡುಗರನ್ನೆಲ್ಲ ಕ್ಲಾಸಿಗೆ ಕೂಡಿಸಿಬಿಟ್ಟು ಹೋಗಿ ಹೇಳಿ ಆ ಹುಡುಗರಿಗೆ ಮರೆತೇ ಹೋಗಿತ್ತು ಪೊಟ್ಯಾಷಿಯಮ್ ಥೈಲೇಟು ಮರೆತು ಹೋಗಿದೆ ಥ್ಯಾಲಿಯಂ ಸಲ್ಫೈಡು ಮರೆತು ಹೋಗಿದ್ದು ಒಂದು ಐವತ್ತು ಕಂಪೌಂಡ್ ಹೇಳಿದಾಗ ಯಾವ್ದು ನೆನಪಿರುತ್ತೆ ಪಾಪ ಅವಕ್ಕೆ ನಿನ್ನೆ ಹೇಳಿದ್ದೆ ನೆನಪಿದೆಯಾ ಅಂದ್ರೆ ಹುಡುಗರು ಹಿಂಗೆ ಗೋಣಾಕಿದ್ರು ಅದು ಹೌದು ಅದು ತಪ್ಪದು ಅದಲ್ಲ ಬರ್ಕೊರಿ ಬೋರ್ಡ್ ಮೇಲೆ ಅಲ್ಲ ಬರೀ ಬರೆದು ಹೇಳಿಬಿಟ್ಟು ಸಾರಿ ನಾನು ಮಿಸ್ಟೇಕ್ ಮಾಡಿಬಿಟ್ಟೆ ಅದನ್ನ ಅವ್ರು ಕರೆಕ್ಟ್ ಮಾಡಿದರು ದೊಡ್ಡತನ ನೋಡಿರಿ ಎಂಬತ್ತು ವರ್ಷಕ್ಕೆ ತಪ್ಪು ಮಾಡಿದೆ ನಾನು ಅಂಥೇಳಿ ಹುಡುಗರನ್ನ ಕರೆದು ಹೇಳುವಂಥ ಪ್ರಜ್ಞೆ ಹೊಸದು ಓದಬೇಕು ಹೊಸದು ಓದಿದ ತಕ್ಷಣ ಎನಿ ನ್ಯೂ ಬುಕ್ ಇನ್ ಸೈನ್ಸ್ ಖರ್ಜಿ ಅಂತನವರು ಅದೇ ಥರ ಅನ್ನ ನೋಡಿದ್ದ ಇವತ್ತು ಹೆಸರು ಮೆನ್ಷನ್ ಮಾಡಲೇಬೇಕು ನಾನು ಜಸ್ಟಿಸ್ ಎಮ್ ಎನ್ ವೆಂಕಟಾಚಲಯ್ಯನವರು ಋಷಿಗಳಪ್ಪ ಋಷಿಗಳೇ ನನಗೆ ಫೋನ್ ಮಾಡ್ತಾರೆ ಮೊನ್ನೆ ದಿವಸ ಒಂದು ರಿಪೋರ್ಟ್ ಬಂದು ತೊಕರ್ಜಿ ಅವರ ನೆಟ್ಟಲ್ಲಿ ನೋಡಿದೆ ನಾನು ಇಂಥ ಯೂನಿವರ್ಸಿಟಿಲಿ ಹೊಸ ರಿಸರ್ಚ್ ಆಗಿದೆ ಅಂತೆ ಕ್ಯಾನ್ ಯು ಗೆಟ್ ಮೀ ಸಮ್ ಡಿಟೇಲ್ಸ್ ಅನ್ ಸೆಂಡ್ ಇಟ್ ಟು ಮೀಟೇಲ್ಸ್ ಕಂಡು ಕಳ್ಸಿ ಕೊಡ್ತೀರಾ ನನಗೆ ಏನು ಆಸಕ್ತಿ ಕಲಿಬೇಕು ಅಂತ ಅದು ಇವ್ರು ನೆನ್ಸ್ಕೊಂಡಾಗ ಅವ್ರು ನೆನ್ ಬರುತ್ತೆ ನನಗೆ ಅಷ್ಟೆಲ್ಲ ಮಾಡಿ ಅವ್ರದ್ದು ಇನ್ನೊಂದು ಲಕ್ಷಣ ಡಿ ವಿ ಜಿ ಹೇಳ್ತಾರೆ ಅವ್ರ ಲಕ್ಷಣ ಹೇಗಿತ್ತು ಅಂದರೆ ಒಂದು ಯಾವುದೋ ಕೆಲಸಕ್ಕೋಸ್ಕರ ವೆಂಕಟ್ರಾಮ್ ಶಾಸ್ತ್ರಿಗಳು ಬೆಂಗಳೂರಿಗೆ ಬಂದಿದ್ದರಂತೆ ಅದು ಮರಿಬಾರದು ವೆಂಕಟರಾಮ ಶಾಸ್ತ್ರಿಗಳು ಅಯ್ಯರ್ ಅವರು ಅವ್ರ ಆಫೀಸಲ್ಲೇ ಕೆಲಸ ಶುರು ಮಾಡಿ ಕಲ್ತ್ಕೊಂಡಿದ್ವು ವಕೀಲ ವೃತ್ತಿ ಮಾಡರ್ನ್ ಹಿಂದೂ ಹೋಟೆಲ್ ಅಂತ ನೋಡಿದ್ದೀರಿ ಹೋಟೆಲಲ್ಲಿ ಇದ್ರಂತೆ ಒಂದು ಕೊಠಡಿಯಲ್ಲಿ ಇದ್ರು ಅವರು ಡಿ ವಿ ಜಿಯೂ ಅಲ್ಲಿ ಹೋದರೂ ಸಾಯಂಕಾಲ ವಾ ತಿರ್ಗಾಡ್ಕೊಂಡು ಬಂದರು ವಾಕಿಂಗ್ ಹೋಗಿ ಬಂದರು ಊಟದ ಹೊತ್ತಿ ಬಂದಾಗ ಹೇಳಿದ್ರಂತೆ ಡಿ ವಿ ಜಿಗೆ ನೀನು ಇಲ್ಲೇ ಊಟ ಮಾಡಿಬಿಡು ಆಮೇಲೆ ಇಬ್ಬರು ಕೂಡ ಹೋಗೋಣ ಅಂದ್ರಂತೆ ಡಿ ವಿ ಜಿ ಊಟ ಮಾಡಿದ್ರು ಹೋಟೆಲಲ್ಲಿ ಹೋಗಿ ಕಾರಲ್ಲಿ ಕೂತ್ಕೊಂಡು ಹೊರಡ್ಬೇಕಿನ್ನು ರಾತ್ರಿ ಎಂಟು ಗಂಟೆ ಆಗಿದೆ ಅವರ ಶಾಸ್ತ್ರಿಗಳು ಹೇಳಿದ್ರಂತೆ ಹ್ಯಾಗೂ ಬಸ್ವನ್ ಕೂಡ ಈ ಕಡೆ ಹೋಗ್ತೀವಲ್ಲ ಸೊ ಶಿವಸ್ವಾಮಿ ಯಾರು ನೋಡ್ಕೊಂಡು ಹೋಗ್ಬೋಣ ಹತ್ತು ನಿಮಿಷ ಅಂದ್ರಂತೆ ಆಗ್ಬೋದು ಅಂದರು ಡಿ ವಿ ಜಿ ಕಲ್ಪನೆ ಮಾಡ್ಕೊಳ್ಳಿ ಕಾರಲ್ಲಿ ಕೂತಿದ್ದಾರೆ ಡಿ ವಿ ಜಿ ವೆಂಕಟರಾಮ ಶಾಸ್ತ್ರಿ ಕೂತಿದ್ದಾರೆ ಕಾರು ಗೇಟ್ವರೆಗೂ ಬಂತು ತಕ್ಷಣ ವೆಂಕಟರಾಮ ಶಾಸ್ತ್ರಿ ಏನು ಹೊಳಿತು ಒಂದು ನಿಮಿಷ ಇರು ಡ್ರೈವರ್ ಎಲ್ಲಿಸಿದರು ಇಳಿದು ಹಿಂದೆ ಓಡೋದ್ರು ಹೋಟೆಲಲ್ಲಿ ಮತ್ತೆ ಐದು ನಿಮಿಷಕ್ಕೆ ಬಂದರು ಎಲ್ಲಿ ಹೋಗಿದ್ರೆ ಏನು ಕೇಳಿದ್ರಿ ಡಿ ವಿ ಜಿ ಚೇಚೆ ಹಂಗೆ ನಾನು ಪಂಚ ಕಚ್ಚಿ ಹಾಕೊಂಡ್ ಬರೋಕ್ಕೆ ಹೋಗಿದ್ದೆ ಕಚ್ಚೆ ಇಲ್ಲದೆ ಹೋದರೆ ಅಯ್ಯರ್ ಕೋಪ ಬರುತ್ತೆ ಅಯ್ಯರ್ ಕೋಪ ಬರುತ್ತೆ ಅಂತ ಹೇಳಿ ಹೇಳ್ತಾರವರು ನಾನು ಪಂಚೆಯನ್ನು ಕಚ್ಚೆ ಹಾಕಿಕೊಳ್ಳೋಕರ ಒಳಗೆ ಹೋಗಿದ್ದೆ ಶಿವಸ್ವಾಮಿ ಅಯ್ಯರ್ ಹತ್ರ ಹೋಗುವಾಗ ಕಚ್ಚೆ ಸರಿಯಾಗಿ ಹಾಕ್ಕೊಂಡಿರಬೇಕು ಇಲ್ದಿರ ಅವ್ರು ಸರಿಬೀಳೋದಿಲ್ಲ ಎಷ್ಟು ಭಯ ನೋಡಿ ಅವ್ರ ಬಗ್ಗೆ ಆಗ ಶಿವಸ್ವಾಮಿಯವ್ರ ಮನೆಗೆ ಹೋದಾಗ ಏನಾಗಿತ್ತು ಅಂತ ಇವರಿಬ್ರು ಹೋದ್ರಲ್ಲ ಹೋದಾಗ ಎಲ್ಲರೂ ಶ್ರೀನಿವಾಸ ಅಯ್ಯಂಗಾರವ್ರ ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡು ಅಲ್ಲಿದ್ದರು ನಾವಿಬ್ಬರು ಅವ್ರಿಗೆ ಕಾಣಿಸಿದೊಡನೆ ಎದ್ದು ಬರಲಿಲ್ಲ ಓ ಒಂದು ತಡೀರಿ ಅಲ್ಲೇ ಕೂತ್ಕೊಳ್ಳಿ ನಾನು ರೇಡಿಯೋ ಕೇಳ್ತಿದ್ದೇನೆ ಮುಗಿಸಿ ಬರ್ತೇನೆ ಅಲ್ಲೇ ಕೂತ್ಕೊಳ್ಳಿ ಅಂದ್ರೆ ಅಂತ ರೇಡಿಯೋ ಕೇಳಿಸ್ಕೊತಾ ಇದ್ರು ಅಲ್ಲೇ ಕೂತ್ಕೊಳ್ಳಿ ಅಂದ್ರಂತ ಇವ್ರು ಕೂತ್ಕೊಂಡ್ರು ಒಂದು ಎಳ್ಳೆಂಟು ನಿಮಿಷ ಆಗಿರಬೇಕು ಆಮೇಲೆ ಎದ್ದು ಬಂದರು ಬಂದು ನೋಡಿ ಅವ್ರ ಮನಸ್ಸು ಹೇಗಿದೆ ಇದನ್ನು ಒಂದೊಂದು ಸೂಕ್ಷ್ಮ ರಾಮಸ್ವಾಮಿ ಸರ್ ಹೇಳಿದರು ಹೇಗೆ ಒಂದು ಘಟನೆ ಮೂಲಕ ಒಬ್ಬ ಮನುಷ್ಯನ ಚಿಂತನೆಯ ಲಕ್ಷಣ ಕಾಣಿಸ್ತದೆ ಅಂತ ಬದುಕಿರೋ ರೀತಿ ಕಾಣಿಸುತ್ತೆ ಹೊರಗೆ ಬರ್ತಾ ಏನು ಹೇಳಿದರು ಅಂದರೆ ಈಗ ರೇಡಿಯೋದಲ್ಲಿ ಬರ್ತಾಯಿದ್ದು ಸುಭಾಷ್ ಚಂದ್ರ ಬೋಸರ ಭಾಷಣ ಅದನ್ನು ಕೇಳ್ತಾಯಿದ್ರು ಅವರು ಅದಕ್ಕೆ ನೀವು ಕೂತ್ಕೊಂಡು ಡಿಸ್ಟರ್ಬ್ ಮಾಡಬೇಡ್ರಿ ಅಂತ ಹೇಳಿದರು ಆತ ಜರ್ಮನಿಯಲ್ಲಿ ಭಾಷಣ ಮಾಡಿದ್ರಂತೆ ಆ ಭಾಷಣದಲ್ಲಿ ಹದಿಮೂರು ವಿಷಯಗಳನ್ನು ಹೇಳಿದ್ದಾರೆ ಗಮನಿಸ್ಬೇಕಿದ ನಾವು ರೇಡಿಯೋ ಕೇಳ್ತಿರ್ಬೇಕು ಏನು ಹೇಳಿದರು ಕೊನೆಗೆ ಅಂತೀವಿ ನಾವು ಇವರು ಭಾಷಣ ಶುರು ಆದ ತಕ್ಷಣ ಪೇಪರು ಪೆನ್ಸಿಲ್ ಇಟ್ಕೊಂಡು ನೋಟ್ ಮಾಡ್ಕೊಂಡು ಬಂದಿದ್ದಾರೆ ಹದಿಮೂರು ಪಾಯಿಂಟ್ ಹೇಳಿದ್ದಾರೆ ಮೊದಲನೇದ್ದು ಇದು ಒಪ್ಪಬೇಕಾದ್ದೇ ಎರಡನೇ ಪಾಯಿಂಟು ಇದನ್ನು ಕೊಂಚ ಒಪ್ಪಬಹುದು ಮೂರನೇ ಇದನ್ನು ಸರ್ವಥ ಒಪ್ಪಲಾಗುವುದಿಲ್ಲ ನಾಲ್ಕನೇ ಪಾಯಿಂಟು ಇದು ಉತ್ಪ್ರೇಕ್ಷೆ ಅಂತೆಲ್ಲ ಹೇಳ್ತಾ ಹೇಳ್ತಾ ಹೀಗಾಗಿ ತಮ್ಮ ಮೆಮೊರಾಂಡಮ್ ಕೈ ಚೀಟಿ ಪುಸ್ತಕದಲ್ಲಿ ಪೆನ್ಸಿಲ್ ಎಲ್ಲ ಗುರುತು ಹಾಕಿಕೊಂಡಿದ್ದ ಹದಿಮೂರು ಪಾಯಿಂಟ್ಗಳನ್ನು ಪುನರಾವರ್ತನೆ ಮಾಡಿ ನಮಗೆ ಒಪ್ಪಿಸಿದರು ಏಳೆಂಟು ನಿಮಿಷದ ಭಾಷಣ ಕೇಳಿದಂಥ ಮನುಷ್ಯ ಹದಿಮೂರು ಪಾಯಿಂಟ್ ಕಂಡು ಹಿಡಿದು ಹದಿಮೂರು ಪಾಯಿಂಟ್ ಹಿಂಗೆ ಅಂತಾರೆ ಅಂತ ಅಷ್ಟೇ ಅಲ್ಲ ಹದಿಮೂರು ಪಾಯಿಂಟ್ ಏನು ಹೇಳಿದರು ಅಂತಲ್ಲ ಯಾವುದನ್ನು ಒಪ್ಪಬಹುದು ಯಾವುದನ್ನು ಒಪ್ಪಬಾರದು ಸುಭಾಷ್ ಚಂದ್ರ ಬೋಸ್ ಹೇಳಿದ್ರು ಅಂತ ಏನು ಕನ್ಸೆಷನ್ ಇಲ್ಲ ಅಲ್ಲಿ ಮೂರನೇದು ಇಲ್ಲ ನಾಲ್ಕನೇದು ಉತ್ಪ್ರೇಕ್ಷೆ ಪಟಪಟ ತಮ್ಗೆ ಏನಂತ ಹೇಳಿಬಿಡೋದು ಅದನ್ನು ಅನಾಲಿಟಿಕಲ್ ಮೈಂಡ್ ಅಂತ ಇದಕ್ಕನ್ನೋದು ನಾವು ನಾವು ಕೇಳ್ಕೊಂಡ್ಬಿಡ್ತೀವಿ ಒಂದು ಭಾಷಣ ಕೇಳ್ಬಿಡ್ತೀವಿ ಭಾ ಏನು ಚೆನ್ನಾಗಿ ಭಾ ನಾ ಎಷ್ಟೋ ಸಲ ನೋಡ್ತಿದ್ದೆ ಈ ಲಾಲ್ಬಾಗ್ ಗ್ಲಾಸ್ ಹೌಸಲ್ಲಿ ನಮ್ಮ ಜೆ ಕೃಷ್ಣಮೂರ್ತಿ ಅವ್ರದು ಲೆಕ್ಚರ್ಸ್ ಆಗೋದು ಜನವರಿ ಫಸ್ಟ್ ಹೊತ್ತಿಗೆ ಭಾಳ ಚೆನ್ನಾಗಿ ಲೆಕ್ಚರ್ ಸಾವಿರಾರು ಜನ ಬರೋರು ಎಷ್ಟೋ ಜನ ಕೂದ ಭಕ್ತಿಯಿಂದ ಕೂಡೋದೇ ಕೊಡು ಒಂದೂವರೆ ತಾಸು ಕೇಳೋರು ಕೇಳಿಬಿಟ್ಟು ಕಡೆಗೆ ಲೆಕ್ಚರ್ ಹೇಗಿತ್ತು ಏನು ಲೆಕ್ಚರ್ ಸರ್ ವಂಡರ್ಫುಲ್ ಸರ್ ಏನು ಹೇಳಿದ್ರು ಏನು ಅಪ್ಪ ನಮಗೇನು ಅರ್ಥ ಆಗಬೇಕು ನಮಗೇನು ಅರ್ಥ ಆಗಬೇಕು ದೊಡ್ಡವ್ರು ಹೇಳಿ ಅಲ್ಲ ದೊಡ್ಡವ್ರು ಹೇಳಿದ್ರೆ ಅರ್ಥ ಆಗಲಿಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲಿ ಅನಾಲಿಟಿಕಲ್ ಹೇಗಂದ್ರೆ ಕೇಳ್ತಾ ಕೇಳ್ತಾ ಕೇಳ್ತಾ ಪಾಯಿಂಟ್ಸ್ ಹಾಕ್ಕೊಂಡು ಅದು ಸರಿನೋ ತಪ್ಪೋ ತೂಕ ಕೂಡ ಆಗುತ್ತೆ ಅದರ ಜೊತೆಗೆ ಇದು ಅವ್ರ ಲಕ್ಷಣೆ ಇದು ಶಿವಸ್ವಾಮಿ ಅಯ್ಯರವರ ದಾರಿ ಯಾವುದನ್ನೇ ಓದಲಿ ಯಾವುದನ್ನೇ ಕೇಳಲಿ ಅದರಲ್ಲಿ ಸಾರವಾದ ಸಂಗತಿ ಏನು ಮುಖ್ಯವಾದ ಸಂಗತಿ ಏನು ಅದರ ಮುಖ್ಯ ಪದ ಏನು ಇದನ್ನು ಕಾಗದದ ಮೇಲೆ ಗುರುತು ಮಾಡಿಡಬೇಕು ನಾವೆಲ್ಲ ಕಲಿಯುವಂಥ ಮಾತಿದ್ವಿ ಗುರ್ತು ಮಾಡಿಡಬೇಕು ಬಳಿಕ ಅದನ್ನು ಆಲೋಚನೆ ಪುನರಾಲೋಚನೆ ವಿಮರ್ಶೆ ಮಾಡಬೇಕು ಅವರು ಹೀಗೆ ಮಾಡುತ್ತಿದ್ದರಿಂದಲೇ ಡಿ ವಿ ಜಿ ಬರೀಬೇಕಾದ್ರೆ ದೊಡ್ಡ ಸರ್ಟಿಫಿಕೇಟ್ ಇದು ಹಾಗೆ ಮಾಡುತ್ತಿದ್ದರಿಂದಲೇ ಅವರ ಮಾತಿನಲ್ಲಿ ಜೊಳ್ಳು ಪೊಳ್ಳುಗಳು ನಿರರ್ಥಕವಾದ ಅಲಂಕಾರಗಳು ಕಿವಿಗೆ ಭರ್ತಿ ಮಾಡಿ ಬುದ್ಧಿಗೆ ಬಡಾಯಿ ಬುರುಡಿ ಅಂತಾಗುವ ವಾಗುವೈಖರಿಗಳು ಇರುತ್ತಿರಲಿಲ್ಲ ಪ್ರತಿಯೊಂದು ಮಾತು ತೂಕ ಆಡಿದ ಮಾತು ಎರಡೇ ಆದರೂ ಅದು ತೂಕವಾದ ಅಷ್ಟ್ ಮಾತು ಯಾಕ ತೂಕದ ಮಾತು ಬರ್ತದೆ ಅಂದರೆ ಯಾವ ತೂಕ ಅಲ್ಲಿ ಹೋದ ಹಾರು ಹೋಗಿದೆ ಆಲೋಚನೆ ಪುನರಾಲೋಚನೆ ಎಲ್ಲ ಹೋಗ್ಬಿಟ್ಟಿದೆ ಅದು ಹಾಗೆ ಪ್ರತಿಯೊಂದನ್ನು ತೂಕ ಮಾಡಿ ಮಾಡುವಂಥ ಮನುಷ್ಯ ಅವರು ಆಗಿನ ಕಾಲದಲ್ಲಿ ಜೀವನ ಹೇಗಿತ್ತು ಅಂತ ಮದ್ರಾಸದಲ್ಲಿ ಶಿವಸ್ವ ಶಿವಸ್ವಾಮಿ ಅಯ್ಯರವರಿದ್ದಾಗ ಪ್ರಕಾಂಡ ಪಂಡಿತರು ಸಂಸ್ಕೃತದಲ್ಲಿ ದೊಡ್ಡ ಪಂಡಿತರು ಅವ್ರ ಜೊತೆಗೆ ಮಿತ್ರರಿದ್ದರೊಬ್ಬರು ವಕೀಲಿ ವೃತ್ತಿ ಮಾಡುವಂಥವರು ವಿ ಕೃಷ್ಣಸ್ವಾಮಿ ಅಯ್ಯರ್ ಅನ್ನೋರು ಪ್ರತಿಸ್ಪರ್ಧಿಗಳವರು ಹಾಗೆ ನೋಡಿದರೆ ವಕೀಲಿಯಲ್ಲಿ ಅವರು ಮಹಾವಿದ್ವಾಂಸರು ಅಷ್ಟಲ್ಲದೆ ಅವರು ಮೈಲಾಪುರದಲ್ಲಿ ಸಂಸ್ಕೃತ ಮಹಾಪಾಠಶಾಲೆಯನ್ನು ಶುರು ಮಾಡಿದರು ಕೃಷ್ಣ ಕೃಷ್ಣಸ್ವಾಮಿ ಅವರು ವೆಂಕಟರಮಣ ಆಯುರ್ವೇದಿಕ್ ಡಿಸ್ಪೆನ್ಸರಿ ಮಹಾವೈದ್ಯ ಶಾಲೆಯನ್ನು ಶುರು ಮಾಡಿದಂಥ ಮಹಾನುಭಾವರು ಅವರು ಏನು ಕಮ್ಮಿ ಅಲ್ಲ ಭಾಳ ದೊಡ್ಡವರು ಆದ ತಮಾಷೆ ನೋಡಿ ಅವರು ಸಂಸ್ಕೃತದಲ್ಲಿ ಮಹಾಪಂಡಿತರು ಆರ್ಯಚರಿತಂ ಎಂಬ ಸಂಸ್ಕೃತ ಗ್ರಂಥ ಸಂಕಲನವನ್ನು ಮಾಡಿದವರು ಇವರು ತಮ್ಮ ಕಾಲೇಜಿಗೆ ಸಂಸ್ಕೃತ ಉಪಾಧ್ಯಾಯರು ನೇಮಿಸಬೇಕಾಗಿ ಬಂದಾಗ ಅಥವಾ ಬೇರೆ ಪಂಡಿತ ಪ್ರಸಕ್ತಿ ಬಂದಾಗ ನಿರ್ಣಯದ ಜವಾಬ್ದಾರಿಯನ್ನು ಶಿವಸ್ವಾಮಿ ಅಯ್ಯರ್ ರೂಪಿಸುತ್ತಿದ್ದರು ಎಷ್ಟು ಚಂದ ನೋಡಿ ಇಬ್ಬರೂ ತೂಕದ ವ್ಯಕ್ತಿಗಳು ಇಬ್ಬರು ಪರಸ್ಪರ ಪ್ರತಿಸ್ಪರ್ಧಿಗಳು ನೋಡಿದರೆ ಇಬ್ಬರೂ ಸಂಸ್ಕೃತದಲ್ಲಿ ಪಂಡಿತರು ಆದರೆ ಒಬ್ಬರೊಬ್ಬರು ಗೌರವ ಹೇಗಿತ್ತು ಅಂದರೆ ಕೃಷ್ಣಸ್ವಾಮಿ ಅಯ್ಯರವರಿಗೆ ಅದು ಯಾವುದಾದ್ರೂ ಒಂದು ಪಂಡಿತ ಪ್ರಸಕ್ತಿ ಬಂದರೆ ವಿಷಯದ ಬಗ್ಗೆ ಚರ್ಚೆ ಆಗಬೇಕು ತೀರ್ಮಾನ ಆಗಬೇಕಂದ್ರೆ ಅಯ್ಯರನ್ನ ಕೇಳಿ ಅಂತಿದ್ದಿರಂತೆ ಶಿವಸ್ವಾಮಿ ಅಯ್ಯರನ್ನ ಕೇಳಿ ಅಂತಿದ್ದಿರಂತೆ ಅಷ್ಟು ಹೇಳ್ತಾರೆ ಅಷ್ಟು ನಂಬಿಕೆ ಅವರಿಗೆ ಶಿವಸ್ವಾಮಿ ಅಯ್ಯರವರ ಪಾಂಡಿತ್ಯದಲ್ಲಿ ಮತ್ತು ನಿಷ್ಪಕ್ಷಪಾತದಲ್ಲಿ ನನಗನ್ಸುತ್ತೆ ತುಂಬಿದ್ ಕೂಡ ತಿಳ್ಕೊಲ್ಲ ಅಂತ ಹೇಳ್ತಾರೆ ನಿಜ ಹೌದು ದೊಡ್ಡ ದೊಡ್ಡವರಿಬ್ಬರು ಸಮಾನರಿದ್ದರೆ ಹೊಟ್ಟೆಕ್ಕೆಚು ಬರಲ್ಲ ಕೆಳಗಿನವ್ರು ಬರ್ಬೋದು ದೊಡ್ಡವ್ರು ಬರಲಿಕ್ಕಿಲ್ಲ ಅನಿಸುತ್ತೆ ನಾನು ಹೇಳಿದ್ನೇಲೋ ನೆನಪಿಲ್ಲ ನನಗೆ ಬಸವರಾಜ್ ರಾಜ್ಗುರು ಅಂತ ಬಹುದೊಡ್ಡ ಸಂಗೀತ ಸಂಗೀತಕಾರ ತುಂಬ ಚೆಂದ ಹಾಡೋರು ನಮ್ಮ ಮನೆಗೆ ಅವ್ರ ಮನೆಗೆ ಒಂದೇ ಗೋಡೆ ಅಂತ ಧಾರವಾಡದಲ್ಲಿ ಮಾರ್ಮಡ್ಡೀಲಿ ನಾನು ಕಾಕ ಕಾಕ ಅನ್ನೋದು ಭಾಳ ಒಳ್ಳೆಯ ಮನುಷ್ಯ ಸಜ್ಜನರು ಅವ್ರು ಹೊರಟರು ಅಂದರೆ ಪ್ರವಾಸಕ್ಕೆ ಒಂದು ಟಾಂಗ ಬರಬೇಕು ಟಾಂಗಾದ್ರೊಂದು ದೊಡ್ಡ ಪಾತ್ರೆ ನೀರಿಂದು ತೊಗೊಂಡು ಹೋಗೋರು ನಾಲ್ಕು ದಿವಸ ಹೋದ್ರೆ ನೀರು ತೊಗೊಂಡು ಹೋಗ್ತಿದ್ದರು ಅವ್ರು ಬೇರೆ ಕಡೆ ನೀರು ಕುಡಿತಿರ್ಲಿಲ್ಲ ಆ ರುಮ ಜರಿ ಟೋಪಿ ಆ ಕೋಟು ಬಾಯಲ್ಲಿ ಎಲೆ ಅಡಿಕೆ ಚೆಂದ ನೋಡೋಕ್ಕೂ ಚೆಂದ ಸಮಯ ಹೋಗೋರು ಆರ್ ಜಿ ಕುಲಕರ್ಣಿ ಅನ್ನೊಬ್ರು ವಿಮರ್ಶಕರು ಒಂದು ಸಲ ನಾವು ಕೂತಾಗಿ ಕೇಳಿದರು ಏನು ರಾಜ್ಗುರು ಅವರೇ ನೀವು ಒಂದು ವಾರ ಗಂಟ್ಲೆ ಹೊರಗಡೆ ಹೋದರೂ ನೀರು ತೊಗೊಂಡು ಹೋಗ್ತೀರಿ ನೀವು ಬೇರೆ ಕಡೆ ನೀರು ಕುಡಿಯೋಲ್ಲ ಗಂಟ್ಲು ಕೆಟ್ಟು ಹೋಗ್ತದೆ ಅಂಥೇಳಿ ಅವ್ನು ನೋಡಿರಿ ಭೀಮಸೇನ್ ಜೋಷಿ ರಸ್ತೆ ಪಕ್ಕದಲ್ಲಿ ಕರೆದು ಬಜ್ಜಿ ತಿಂದು ಹಾಡ್ತಾನೆ ರಸ್ತೆ ಪಕ್ಕದಲ್ಲಿ ಬಜ್ಜಿ ಕರೆದು ತಿಂದು ಹಾಡ್ತಾನೆ ನೀವು ಇಷ್ಟು ಕಾಳಜಿ ಮಾಡ್ಕೋತೀರ ಧ್ವನಿ ಯಾಕೆ ಅಂತ ಕೇಳಿದರು ಆಗ ರಾಜಗುರು ಕೊಟ್ಟು ಉತ್ತರ ಇದೆಯಲ್ಲ ಕೈ ಮುಗಿಬೇಕು ಸಣ್ಣ ಒಂದು ಚೂರು ಅಸೂಯೆ ಇಲ್ಲ ಏನು ಹೇಳಿದ್ರು ಗೊತ್ತಾ ಆ ಭೀಮ್ಯಾನ್ ಧ್ವನಿ ದೇವರು ಕೊಟ್ಟದ್ದಪ್ಪ ಹ್ಯಾಂಗೆ ಮಾಡಿದ್ರು ನಡೀತದೆ ನಾನು ಹೊಟ್ಟೆ ಪಾಡಿಗೆ ಮಾಡ್ಕೊಂಡದ್ದು ಉಳಿಸ್ಕೋಬೇಕಲ್ಲ ಅಂದರು ಭೀಮ್ಯಾನ್ ಧ್ವನಿ ದೇವರು ಏನು ಮಾಡಿದ್ರು ನಡೀತದೆ ನನ್ನ ಧ್ವನಿ ಹೊಟ್ಟಿ ಪ್ಯಾಡಿಗೆ ಬೆಳೆಸ್ಕೋಬೇಕಲ್ಲ ಉಳಿಸ್ಕೋಬೇಕಲ್ಲ ಒಂದು ಚೂರು ಕೋಪ ಇಲ್ಲ ತಾಪ ಇಲ್ಲ ಸಂಕಟ ಇಲ್ಲ ಎಷ್ಟು ದೊಡ್ಡವ್ರಿ ಅವರು ಅಸಾಧ್ಯ ದೊಡ್ಡವರು ಅದಕ್ಕೆ ಹೇಳ್ತೀನಿ ಆ ಲೆವೆಲ್ಗೆ ಹೋದಾಗಲೇ ಅಸು ಅನ್ನೋದು ಹೋಗ್ಬಿಡುತ್ತದೆ ಅನಿಸುತ್ತೆ ಅದು ಹೇಳ್ತಾಯಿರಲ್ಲ ಜಾನ್ಸನ್ ಮತ್ತು ಮ್ಯಾಕ್ಸ್ ಮುಲರ್ ಯಾವುದೋ ಒಂದು ಯೂನಿವರ್ಸಿಟಿಗೆ ಪ್ರೊಫೆಸರ್ ಪೋಸ್ಟಿಗೆ ಅಪ್ಲೈ ಮಾಡ್ಕೊಂಡಿದ್ರಂತೆ ಒಂದೇ ಪೋಸ್ಟ್ ವೈಸ್ ಚಾನ್ಸ್ಲರ್ಸು ಪ್ರೊಫೆಸರ್ಸ್ ಎಲ್ಲ ಕೂತಿದ್ದಾರೆ ಇಂಟರ್ವ್ಯೂ ಮಾಡಬೇಕು ಅಂತ ಯಾರೋ ಒಬ್ಬರನ್ನೂ ಪ್ರೊಫೆಸರ್ ತೊಗೋಬೇಕು ಅಂತ ಒಂದು ಪೋಸ್ಟ್ ಇರೋದು ಹೊರಗಡೆ ಜಾನ್ಸನ್ ಮತ್ತು ಮ್ಯಾಕ್ಸ್ಮೂಲರ್ ಇಬ್ಬರು ಕೂತಿದ್ರಂತೆ ಕೂತಾಗ ಮೊದಲು ಜಾನ್ಸನ್ ಇಬ್ರು ಮಾತಾಡ್ಕೊಂಡ್ರಿ ಇಬ್ಬರು ದೊಡ್ಡ ಪಂಡಿತರು ಮಹಾವಿದ್ವಾಂಸರು ಇಬ್ಬರೂ ಜಾನ್ಸನ್ ಮೊದಲು ಹೋದ್ರೆ ಹೋದ ತಕ್ಷಣ ವೈಸ್ ಚಾನ್ಸಲರ್ ಎಲ್ಲರೂ ನಿಂತ್ಕೊಂಡ್ಬಿಟ್ಟು ಎದ್ದು ನಿಂತ್ಕೊಂಡ್ರು ನಿಂತ್ಕೊಂಡು ಕೈ ಮುಗಿದು ನಮಗೆ ಸಂತೋಷ ಆಯಿತು ಜಾನ್ಸನ್ ಅಂತವ್ರು ಬಂದಿದ್ದಾರೆ ಇನ್ನೇನು ಇಂಟರ್ವ್ಯೂ ಮಾಡೋದು ನಾವು ಶಕ್ತಿ ಇದೆ ಮಾಡೋದಕ್ಕೆ ಅಂತ ಜಾನ್ಸನ್ ಹೇಳಿದ್ರಂತೆ ನನ್ನ ತಗೊಳ್ಳಿ ಅಂತ ಹೇಳೋಕ್ಕೆ ಬಂದಿಲ್ಲ ನಾನು ಬಂದಿದ್ದೀನಿ ನಿಮಗೆಲ್ಲ ನಮಸ್ಕಾರ ಮಾಡಿ ಹೋಗೋಣ ಅದು ಬಂದೆ ಹೊರಗಡೆ ಮ್ಯಾಕ್ಸ್ಮೂಲರ್ ಕೂತಿದ್ದಾರೆ ಕಾಯಿಸ್ಬೇಡಿ ಅವ್ರನ್ನ ಅವ್ರನ್ನ ತೊಗೊಳ್ಳಿ ಅವ್ರಿಗಿಂತ ದೊಡ್ಡವ್ರು ಸಿಗ್ತಾರೆ ನಿಮಗೇನಾದರೂ ಅವ್ರನ್ನ ತೊಗೊಳ್ಳಿ ನಮಸ್ಕಾರ ಮಾಡಿ ಹೋದ್ರಂತೆ ಇವರು ಮ್ಯಾಕ್ಸ್ಮನ್ ಅವ್ರ ಒಳಗೆ ಬಂದರು ಕೂತ್ಕೊಳ್ಳಿ ಅಂದರು ಅಲ್ಲ ನಾನು ಕೂತ್ಕೊಳ್ಳೋಕ್ಕೆ ಬರಲಿಲ್ಲ ಸುಮ್ಮನೆ ಬಂದೇ ನಮಸ್ಕಾರ ಮಾಡಿ ಹೋಗ್ತೀನಿ ಜಾನ್ಸನ್ ಬಂದಾಗ ನನಗೇನು ಸ್ಥಾನ ಇಲ್ಲಿ ಅವ್ರನ್ನ ಇಟ್ಕೊಳ್ಳಿ ಅಂತ ಅವ್ರು ಹೋದ್ರಂತೆ ಅವ್ರು ಹೇಳಿದ್ರು ಸ್ವಾಮಿ ಇಬ್ಬರು ಕೂತ್ಕೊಳ್ಳಿ ಎರಡು ಪೋಸ್ಟ್ ಮಾಡ್ತೀವಿ ನಾವು ಇಂಥವ್ರು ಸಿಗೋದು ಕಷ್ಟ ನೋಡಿ ಅವ್ರ ಬಗ್ಗೆ ಇವ್ರಿಗೆ ಇವ್ರ ಬಗ್ಗೆ ಅವರು ಗೌರವ ಎಷ್ಟಿದೆ ಮೆಚ್ಚುಗೆ ಎಷ್ಟಿದೆ ನನಗೆ ಆ ಶಿವಸ್ವಾಮಿ ಅಯ್ಯರ್ ಮತ್ತು ಕೃಷ್ಣಸ್ವಾಮಿ ಅಯ್ಯರ್ ಅವರು ನೋಡ್ತಿರ್ಬೇಕಾದ್ರೆ ಅದೇ ನೆನಪಾಗ್ತಾ ಇತ್ತು ನನಗೆ ಅಷ್ಟು ದೊಡ್ಡವರು ಇದ್ದರು ಅಂತ ಒಂದು ಸಲ ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿಗಳು ವೆಂಕಟರಾಮ ಶಾಸ್ತ್ರಿಗಳು ಒಂದು ಎಂಟತ್ತು ಜನ ಒಂದು ಗ್ಯಾಂಗ್ ಥರ ಗುಂಪು ಲಾಲ್ಬಾಗಿ ವಾಕಿಂಗ್ ಹೋಗ್ತಾಯಿದ್ರಂತೆ ಹೋಗ್ತಿರುವಾಗ ಆ ಬಿ ಕೆ ನಾರಾಯಣರಾಯರ ಕಣ್ಣಾಸ್ಪತ್ರೆ ಮುಂದಿನ ರಸ್ತೆಯಿಂದ ಒಂದು ಕಾರ್ ಬಂತು ಲಾಲ್ಬಾಗ್ ಹೋಗೋ ಕಾರು ಅದರೊಳಗೆ ಶಿವಸ್ವಾಮಿ ಏರೋರು ಈ ಗುಂಪು ನೋಡಿದ್ರು ಅವರು ಕಾರ್ ನಿಲ್ಲಿಸ್ ತಾವು ಇಳಿದ್ರಂತೆ ಇವ್ರ ಜೊತೆಗೆ ಹೋದ ಲಾಲ್ಬಾಗಿ ಹೋಗೋವ್ರು ಹೇಗಿದ್ದರು ಇವರು ಜೊತೆಗೆ ಹೋದ್ರಾಯ್ತು ಅಂತ ಇಳ್ದಿರ್ಬೇಕವ್ರು ಅವ್ರು ಇಳ್ದು ನೋಡಿದ ತಕ್ಷಣ ರೈಟ್ ಆಮ್ರು ಶ್ರೀನಿವಾಸ ಶಾಸ್ತ್ರಿ ಅವರು ಇವ್ರು ನೋಡಾದ್ರಂತ ಅಯ್ಯಯ್ಯೋ ಈ ಕಡೆಗೆ ಬಂದುಬಿಟ್ರಲ್ಲಪ್ಪ ಅಂತ ಯಾಕಂದ್ರೆ ಏನೋ ಪ್ರಶ್ನೆ ಕೇಳ್ತಾರೆ ಮತ್ತೆ ಹೆದರಿಕೆ ಬಂದ್ರಲ್ಲಪ್ಪ ಅಂದ್ರಂತೆ ಬಂದರು ಬಂದೇ ಬಿಟ್ಟರು ಅವನ ಎಷ್ಟು ಚೆನ್ನಾಗಿದೆ ನೋಡಿ ಅವರಿವರನ್ನು ಕುರಿತು ಕ್ವಶನಲ್ಲ ಪ್ರಶ್ನೆ ಮಾಡಿ ಆಮೇಲೆ ನನ್ನನ್ನು ದಿಟ್ಟಿಸಿ ನೋಡಿದರು ಡಿವಿಷನ್ನ ದಿಟ್ಟಿಸಿ ನೋಡಿದರು ತಲೆಯಿಂದ ಕಾಲಿನವರೆಗೂ ನಾನು ಏನೋ ಬಂತು ಗ್ರಹಚಾರ ಎಂದುಕೊಂಡೆ ತಲೆ ನೋಡಿದಾರೆ ಇವ್ರನ್ನ ಶಿವಸ್ವಾಮಿ ಅಯ್ಯರ್ ಮಾತನಾಡ್ಲಿಲ್ಲ ಇನ್ನು ಹೆಜ್ಜೆ ಮುಂದೆ ಇಟ್ಟಿವ್ ಈ ಸಾರಿ ಅವ್ರು ಮತ್ತೆ ನನ್ನ ದಿಟ್ಟಿಸಿ ಕಾರಿನಿಂದ ತಲೆಯವರೆಗೂ ನೋಡಿದ್ರು ಮತ್ತೆ ಇನ್ನು ಮುಂದೆ ನಡೆದಿವು ಮೂರನೇ ಸಾರಿ ಶಿವಸ್ವಾಮಿ ಅಯ್ಯರ್ನ ನೋಡ ತಮಿಳಲ್ಲಿ ಕೇಳಿದ್ರು ಕಚ್ಚೆಂ ಪೋಡರ್ದಿಲ್ಯೋ ಪಂಚ ಕಚ್ಚೆ ಹಾಕೋದಿಲ್ವೋ ಅಂತ ಕೇಳಿದ ಕೇಳಿದ ತಕ್ಷಣ ಇವರು ತಕ್ಷಣ ಏನಾದ್ರೂ ಮನೆ ಬಿಡ್ಬೇಕಲ್ಲ ಅವಾಗ ಕೇಳಿದ್ರಂತೆ ಯಾವಾಗಲೂ ಹಾಕ್ತೇನೆ ಇವತ್ತೇನು ಮುಂಡು ಸುತ್ಕೊಂಡ್ ಬಂದ್ಬಿಟ್ಟೆ ಅಂದ್ರಂತೆ ಯಾವಾಗಲೂ ಹಾಕ್ತೇನೆ ಇವತ್ತೇನು ಮುಂಡು ಸುತ್ಕೊಂಡ್ ಬಂದುಬಿಟ್ಟೆ ಅಂದ್ರಂತೆ ನನ್ನ ಅದೃಷ್ಟ ಚೆನ್ನಾಗಿತ್ತು ಶಿವಸ್ವಾಮಿಯರು ನನ್ನ ಸಬೂಬನ್ನು ಒಪ್ಪಿಕೊಂಡ್ರು ಚರ್ಚೆ ಮಾಡಲಿಲ್ಲ ಒಪ್ಕೊಂಡ್ಬಿಟ್ರಂತೆ ಆಗ ಶ್ರೀನಿವಾಸ ಶಾಸ್ತ್ರ ನನ್ನ ಕಡೆ ತಿರುಗಿ ಒಳ್ಳೆಯ ವೇಳೆ ಆಯಿತು ಮುಂಡು ಸುತ್ತುವುದರಲ್ಲಿ ಏನು ತಪ್ಪು ಏನು ತಕರಾರು ಎತ್ತಲಿಲ್ಲಲ್ಲ ನೀನು ಪ್ರಶ್ನೆ ಕೇಳೋಪೈಕೆ ನೀನು ಮುಂಡೈತ್ತೇ ತಪ್ಪು ಅಂತ ಕೇಳೋಪೈಕೆ ನೀನು ಯಾಕೆ ಕೇಳಲಿಲ್ಲ ಅಂತ ಅದಕ್ಕೆ ಅವರು ಹೇಳ್ತಾರೆ ವೆಂಕಟರಾಮ ಶಾಸ್ತ್ರಿಗಳು ಕಾರ್ ನಿಲ್ಲಿಸಿ ವಾಪಸ್ಸು ಹಾಕೋದು ನೋಡಿಲ್ವ ನಾನು ಅದು ನೋಡಿದ್ದೆ ಅದು ನೋಡಿದ್ನಲ್ಲಿ ಮಾಡುವಷ್ಟು ದುಷ್ಟನೇ ನಾನು ಅಂತ ಕೇಳಿದಂತೆ ಅವರು ನೋಡಿದ್ದೀನಲ್ಲಾಗಲೇ ನಾನು ಅಂತ ಅದಕ್ಕೆ ಹೇಳ್ತಾರೆ ಶಿವಸ್ವಾಮಿ ಅಯ್ಯರವರಿಗೆ ಎಲ್ಲವೂ ಯಥಾಕ್ರಮವಾಗಿರಬೇಕು ದಯವಿಟ್ಟು ಸ್ನೇಹಿತರೆ ಮೂರು ವಿಷಯ ಹೇಳಿದ್ನಲ್ಲ ಮೆಚ್ಚಿಕೊಂಡಿರೋಂಥದ್ದು ಪ್ರಾಮಾಣಿಕತೆ ಜ್ಞಾನದ ಬಗ್ಗೆ ಆಸೆ ಮೂರನೇ ಸದಾಚಾರ ಆಚಾರದ ಬಗ್ಗೆ ಗೌರವ ಅದಕ್ಕೆ ಹೇಳ್ತಾರೆ ಮೂರು ಹೇಗಿರ್ಬೇಕು ಎಲ್ಲೋ ಯಥಾಕ್ರಮವಾಗಿರಬೇಕು ನಿಯಮ ಅಂದರೆ ಅವರಿಗೆ ನಿಯಮ ಬದಲಾಯಿಸು ಹಂಗಿಲ್ಲ ಅವ್ರ ಪುಸ್ತಕ ಓದೋ ರೀತಿ ಹೇಗಿತ್ತು ಅಂತ ಒಂದೊಂದು ನಮಗೆ ಪಾಠ ಅದು ಓದೋದು ಕೆಲವ್ರು ಪುಸ್ತಕ ಓದೋ ರೀತಿ ನೋಡ್ಬೇಕ್ರಿ ಈ ಪೇಜ್ ಅಲ್ಲಿರುತ್ತೆ ಆ ಪೇಜ್ ಇಲ್ಲಿರುತ್ತೆ ಅಲ್ಲೆಲ್ಲಿ ಮಡಿಚಿ ಮಡಿಚಿ ಮಡಿಚಿ ಮಡಿಚಿ ತರಕಾರಿ ಮಾಡ್ದಂಗೆ ಮಾಡಿರ್ತಾರೆ ಅದು ಅವ್ರು ಓದೋದು ಹೇಳ್ತಾರೆ ಒಂದು ಕರೆದು ಹೇಳಿದ್ರಂತೆ ಒಂದು ದಿನ ಶಿವಸ್ವಾಮಿ ಅಯ್ಯರವರು ನೋಡೋ ಇವ್ರು ಹೇಳಿದ್ರಂತೆ ನೀನು ಓದಬೇಕಾದದ್ದು ಒಂದು ಗ್ರಂಥವಿದೆ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಸಿಡ್ನಿ ವೆಬ್ ಸಮಾಜ ವಿಜ್ಞಾನಿಗಳು ಬರೆದಂಥ ನ್ಯೂ ಸಿವಿಲೈಝೇಷನ್ ಅಂತ ಪುಸ್ತಕ ಇದೆ ಹೊಸ ಸಮಾಜ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಅದನ್ನು ಓದಬೇಕು ಎರಡು ಸಂಪುಟಗಳ ಒಂದು ಗ್ರಂಥ ಎರಡು ವಾಲ್ಯೂಮ್ಸ್ ಇದೆ ಅದು ಅಂತ ಹೇಳ್ತಾರೆ ಅದನ್ನು ನೀವು ಬೇಕಾದರೆ ಎರವಲು ಕೊಟ್ಟೇನು ನೀವು ಸಾಲವಾಗಿ ಕೊಡ್ತೇನೆ ಪುಸ್ತಕ ಓದಲಿಕ್ಕೆ ಮುಂದೋಡಿ ಅದು ಹೇಗಿದೆ ಅದಕ್ಕೆ ನಾಲ್ಕು ಷರತ್ತು ಅಯ್ಯರ್ ಏನು ಮಾಡಿದ್ರು ಮೆಥಾಡಿಕಲ್ಲೇ ಮಾಡಬೇಕಲ್ಲ ಅದನ್ನು ನಾಲ್ಕು ಷರತ್ತು ಏನೇನು ನಾಲ್ಕು ಷರತ್ತು ದಯವಿಟ್ಟು ಗಮನಿಸಿ ಇದನ್ನು ಸರಿಯಾಗಿ ಗಮನಿಸಿಕೊಂಡ್ರೆ ನೆಕ್ಸ್ಟ್ ಟೈಮ್ ಯಾವ ಪುಸ್ತಕ ಓದ್ಬೇಕಾದ್ರೂ ನೆನಪಾಗ್ತಾವೆ ಷರತ್ತು ನಮಗೂ ಏನು ನಾಲ್ಕು ಅಂದರೆ ನೀನು ಪುಸ್ತಕವನ್ನು ಬೇರೆ ಯಾರಿಗೂ ಎರವಲು ಕೊಡಕೂಡುದು ನನಗೆ ವಾಪಸ್ಸು ಕೊಡಬೇಕು ನಮ್ಮನ್ನು ಸಾಮಾನ್ಯವಾಗಿ ಆಗೋದು ಹೀಗೆ ನಾನು ಯಾರಿಗೋ ಕೊಟ್ಟಿರ್ತೇನೆ ಕೊಡುಗೆ ಅವ್ರು ಯಾರಿಗೆ ಕೊಟ್ಟರು ಅವ್ರಿಗೆ ಮರೆತು ಹೋಗಿರಿ ಸರ್ಕ್ಯುಲ್ ರೊಟೇಟ್ ಆಗ್ತಾ ಸರ್ಕ್ಯುಲೇಟಿಂಗ್ ಲೈಬ್ರರಿ ಥರ ಹೋಗ್ತಾ ಇರುತ್ತೆ ಎಲ್ಲೋ ವಾಪಸ್ ಕೊಡಬೇಕು ಎರಡನೇದು ಪುಸ್ತಕವನ್ನು ತುಂಬ ಅಗಲವಾಗಿ ತೆಗೆಯ ಕೂಡುದು ಕೆಲವ್ರು ಹಿಂಗೆ ಅಗಲ ಮಾಡಿ ನಡು ತಿಕ್ಕಿಬಿಡ್ತಾರೆ ನಡುವಿಂಗೆ ಅಗಲ ಮಾಡೋದು ಅಗಲವಾಗಿ ತೆಗೆಯ ಕೂಡುದು ಮೂರನೇದು ತೆರೆದ ಮೇಲೆ ಮುಚ್ಚುವುದಕ್ಕೆ ಮುಂಚೆ ಹಾಳೆಗಳ ಮೇಲೆ ಕುಳಿತಿರುವ ಧೂಳನ್ನು ಬೆಟ್ಟೆಯಿಂದ ನಿಧಾನಕ್ಕೆ ಒರೆಸಬೇಕು ನಿಧಾನ ಪುಸ್ತಕ ಮುಚ್ಚೋದಲ್ಲ ಈ ಪೇಜ್ ಓದ್ತಾ ಇದ್ರೆ ಅಕಸ್ಮಾತ್ ನಿಲ್ಲಿಸಬೇಕಾಯಿತು ಅಂದರೆ ವಸ್ತ್ರ ತೊಗೊಂಡು ಈ ಪೇಜ್ ನಿಧಾನಕ್ಕೆ ಒರೆಸ್ಬೇಕಿದ್ದಲ್ಲ ಧೂಳು ಕೂತಿರುತ್ತೆ ವರ್ಷ ಮುಚ್ಚಬೇಕು ನಾಲ್ಕು ಪುಸ್ತಕದ ಮಾರ್ಜಿನ್ಗಳಲ್ಲಾಗಲಿ ಬೇರೆ ಭಾಗಗಳಲ್ಲಾಗಲಿ ಗುರುತುಗಳನ್ನು ಮಾಡಕೂಡೋದು ಈ ನಾಲ್ಕು ಕಂಡೀಷನ್ನು ಈ ನಿಯಮಗಳು ಬರೀ ಹೇಳೋದಕ್ಕಲ್ಲ ಅವರು ಸ್ವಂತವಾಗಿ ಅನುಸರಿಸುತ್ತಿದ್ದ ನಿಯಮಗಳು ಅವರು ಗ್ರಂಥ ವ್ಯಾಸಂಗ ಮಾಡುತ್ತಿದ್ದಾಗ ಯಾರಾದರೂ ಮಾತಿಗೆ ಬಂದರೆಂದರೆ ಮೊದಲು ತಮ್ಮ ಅಂಗವಸ್ತ್ರದಿಂದ ಪುಸ್ತಕದ ಹಾಳೆಗಳನ್ನು ನಯವಾಗಿ ಮೃದುವಾಗಿ ಒರೆಸಿ ಒಂದು ಗುರುತು ಕಾಗದವನ್ನಿಟ್ಟು ಪುಸ್ತಕವನ್ನು ಜಾಗರೂಕತೆಯಿಂದ ಮಡಿಸುವರು ಮತ್ತು ಒಂದು ಗ್ರಂಥವನ್ನಾಗಲಿ ಪತ್ರಿಕೆಯನ್ನಾಗಲಿ ಓದುವಾಗ ಒಂದು ಕಾಗದವನ್ನು ಪೆನ್ಸಿಲನ್ನು ಕೈಯಲ್ಲಿ ಹಿಡಿದಿರುವರು ಯಾವಾಗಲೂ ಪುಸ್ತಕ ಇರಬೇಕು ಗುರುತು ಮಾಡಬೇಕೆನಿಸಿದ್ದನ್ನು ಈ ಚೀಟಿಯ ಮೇಲೆ ಬರೆಯುವರು ಪುಸ್ತಕವನ್ನು ಕೆಡಿಸರು ಇದು ವ್ಯಕ್ತಿಚಿತ್ರ ಬರೆಯುವಂಥ ಒಂದು ಅದ್ಭುತ ಕಲೆ ಒಂದೊಂದು ಸಣ್ಣ ಘಟನೆಗಳ ಮೂಲಕ ಅವ್ರ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಹೋಗ್ತಾರೆ ಹೇಗಿದ್ದರು ಅವರು ಅಂತ ನೀತಿ ವಿಷಯ ಕೊಳಕಿದ್ರೆ ಯಾರೂ ಹತ್ತಿರ ಬರ್ಬೊಡ್ತಿರ್ಲಿಲ್ಲ ಅವರು ಆದರೆ ಒಂದು ಕೆಟ್ಟ ಹೆಸರು ಬಂದುಬಿಟ್ಟಿತ್ತಂತೆ ಶಿವಸ್ವಾಮಿ ಅವರಿಗೆ ಜಿಪುಣಿ ಅಂತ ಮಹಾ ಜಿಪಣ ಕೈ ಬಿಚ್ಚಲ್ಲ ಅಂತ ಇತ್ತು ಇವರು ಹಾಗೆ ತಿಳ್ಕೊಂಡಿದ್ದರಂತೆ ನಾನೂ ಮೊದಮೊದಲು ಅವರ ಜಿಪುಣಂದೇ ಅಂದುಕೊಂಡಿದ್ದೆ ಅವರ ಹೆಸರು ಯಾವ ಧರ್ಮದ ಚಂದಾಪಟ್ಟಿಗಳಲ್ಲೂ ಕಾಣಬರುತ್ತಿರಲಿಲ್ಲ ಇಂಥ ದಾನಿಗಳು ಇಂಥವ್ರು ಕೊಟ್ಟಿದ್ದಾರೆ ಅಂತ ಶಿವಸ್ವಾಮಿ ಅವರು ಹೆಸರು ಎಲ್ಲೂ ಕಾಣಿಸ್ತಿರಲಿಲ್ಲ ಜಿಪುಂಡ್ರಿದ್ದಾರೆ ಬೇಕಾದಷ್ಟು ಗಳಿಸಿದ್ದಾರೆ ಕೊಡೋಲ್ಲ ಅಂತ ಅನ್ಕೋತಿದ್ದೆ ನಾನು ವಾಸ್ತವವನ್ನು ನೋಡಿದ ಮೇಲೆ ನನ್ನ ಅಭಿಪ್ರಾಯ ಬದಲಾಯಿಸಿತು ಒಂದು ಘಟನೆ ಬರೀತಾರೆ ತಾವು ಕೇಳಬೇಕಿದ್ರು ಹೇಗಿದೆ ಅಂತ ಅವರು ಕರಣಿಕರ ಪಾಠಶಾಲೆಯ ಎದುರಿಗಿರುವ ಬಂಗಲೆಯಲ್ಲಿ ಒಮ್ಮೆ ಬಿಡಾರ ಮಾಡಿದ್ದರು ಗೇಟಿನಿಂದ ಹೋಗುತ್ತಲೇ ಮೊದಲು ನನ್ನ ಕಣ್ಣಿಗೆ ಕಾಣಿಸಿದ್ದು ಒಂದು ಕೋಣೆಯಲ್ಲಿ ಉಪಾಧ್ಯಾಯರು ಒಬ್ಬ ಹುಡುಗಿಗೆ ಸಂಸ್ಕೃತ ಪಾಠ ಹೇಳಿಕೊಡುತ್ತಿದ್ದಾರೆ ಡಿ ವಿಜಿ ಒಳಗೆ ಹೋಗಬೇಕಾದ್ರೆ ಮೇಸ್ಟು ಹುಡುಗಿಗೆ ಸಂಸ್ಕೃತ ಪಾಠ ಹೇಳಿಕೊಡ್ತಾ ಇದ್ರಂತೆ ಇವರಿಗೆ ಆಶ್ಚರ್ಯ ಆಯ್ತು ಇವರಿಗೆ ನಾನು ಶ್ರೀನಿವಾಸ ಶಾಸ್ತ್ರಿಗಳು ಹೇಳಿ ಆ ಮಗು ಯಾರಿರಬಹುದು ಶಿವಸಮಯ್ಯರವರಿಗೆ ಮಕ್ಕಳಿಲ್ವಲ್ಲ ಎಂದೆ ಹಾಗ ಅವ್ರು ಹೇಳಿದ ಮಾತು ನೋಡಿ ಶಿವರಬಲ್ ಶಿವ ಶ್ರೀನಿವಾಸ ಶಾಸ್ತ್ರಿ ಹೇಳಿದ ಮಾತು ನಿನಗೆ ಗೊತ್ತಿಲ್ವೇ ಆ ಹುಡುಗಿ ಅವರ ಮನೆ ವಾರ್ತೆ ಮನುಷ್ಯ ಗೋಪಾಲ ಅಯ್ಯರಿದ್ದಾನಲ್ಲ ಅವ್ರ ಮಗಳು ಮನೆ ಕೆಲಸ ಮಾಡ್ಕೊಂಡಿರೋ ಮನುಷ್ಯ ಗೋಪಾಲಯ್ಯರ್ ಅಂತ ಅವ್ರ ಮಗಳು ಅವ್ರ ವ್ಯವಸ್ಥೆ ಹೇಗಿತ್ತು ನೋಡಿ ಮತ್ತೊಬ್ಬರ ಬಗ್ಗೆ ಅನುಕಂಪೆ ಕರುಣೆ ಹೇಗಿರ್ತದೆ ಗೋಪಾಲಯ್ಯರ್ ಮನೆ ವಾರ್ತೆ ಮನುಷ್ಯ ಶಿವಸ್ವಾಮಿ ಅಯ್ಯರ್ ಎಲ್ಲಿ ಪ್ರಯಾಣ ಮಾಡಿದರೂ ಅಲ್ಲಿ ಕೆಲವು ದಿವಸ ತಂಗುವ ಹಾಗಿದ್ದರೆ ಜೊತೆಯಲ್ಲಿ ಗೋಪಾಲಯ್ಯರ್ ಮತ್ತು ಅವನ ಸಂಸಾರ ಕೂಡ ಹೊರಡಬೇಕು ಇವು ತಿಂಗಳಗಟ್ಟಲೆ ಬಂದ್ಬಿಡೋವರಲ್ಲ ಬೆಂಗಳೂರಿಗೆ ಬರೀ ಅವನ ಮನೆ ಕೆಲಸ ತಂದು ಬಂದರೆ ಹೆಂಡತಿ ಮಕ್ಕಳ ಗತಿ ಏನಾಗಬೇಕಲ್ಲಿ ಅವ್ರನ್ನೂ ಕರ್ಕೊಂಡ್ಬಿಡೋದು ಅಂದ್ರೆ ಮನೆ ಕೆಲಸ ಮಾಡೋ ಹೆಣ್ಮಕ್ ಹೆಣ್ತಿ ಮಕ್ಕಳೆಲ್ಲ ಬಂದ್ಬಿಡಬೇಕು ಅಷ್ಟೇ ಅಲ್ಲ ಪಾಠ ಹೇಳುವ ಮೇಷ್ಟರು ಕೂಡ ಬರಬೇಕು ಅವ್ರ ಸಂಸಾರ ತಿಂಗಳಗಟ್ಲೆ ಬರಬೇಕಲ್ಲ ಅವ್ರ ಕಾರಿನ ಡ್ರೈವರು ಅವ್ರ ಸಂಸಾರ ಮತ್ತಷ್ಟಲ್ದೇನೆ ಅವರ ಅಶನ ವಸನಗಳನ್ನು ಶಿವಸ್ವಾಮಿ ಅಯ್ಯರ್ ಅವರೇ ನೋಡಿಕೊಳ್ಳುತ್ತಾರೆ ಅವ್ರ ಪೂರ್ತಿ ಖರ್ಚು ಇಷ್ಟು ಪರಿವಾರದ ಖರ್ಚಲ್ಲಿ ಅವರೇ ನೋಡ್ಕೊಳ್ತಾರೆ ಇದು ಅವರ ಪದ್ಧತಿ ಯಾಕಂದ್ರೆ ತಮ್ಮ ಜೊತೆಯಲ್ಲಿರುವವರು ಯಾವುದಕ್ಕೂ ಕೊರತೆ ಅವರೆಲ್ಲ ಸಂತೋಷವಾಗಿದ್ದರೆ ಇವರಿಗೆ ಸಂತೋಷ ಅಷ್ಟು ಜನಾನ ಹಿಡಿಯೋದು ಅಂದರೆ ತಮಾಷೆ ನಾವು ಎರಡು ತಿಂಗಳು ಮೂರು ತಿಂಗಳ ಕಂಬಕೊಳ್ಳೋರು ಒಂದೆರಡು ವರ್ಷ ಕಳೆದ ಮೇಲೆ ಶಿವಸ್ವಾಮಿ ಅಯ್ಯರವರು ನಾನು ಅವರಲ್ಲಿಗೆ ಹೋದಾಗ ಅಂತ ಹೇಳ್ತಾರೆ ಆ ಹೆಣ್ಣು ಮಗುವನ್ನು ಕರೆದು ತೋರಿಸಿ ಹೆಮ್ಮೆಯಿಂದ ಹೇಳಿದರು ಈ ಹುಡುಗಿ ಪ್ಯಾಸ್ ಮಾಡಿದ್ದಾಳೆ ಕನ್ನಡ ಕಲಿತಿದ್ದಾಳೆ ಸಂಸ್ಕೃತ ಕಲಿತಿದ್ದಾಳೆ ಇವಳಿಗೆ ಒಳ್ಳೆಯ ವರನನ್ನು ಹುಡುಕ್ತಾ ಇದ್ದೀನಿ ನಿನಗ್ಯಾರಾದರೂ ತೋರಿದರೆ ಹೇಳು ನಾನು ಹುಡುಗಿಗೆ ಒಂದಿಷ್ಟು ಚಿನ್ನ ಬೆಳ್ಳಿ ಮಾಡಿಸಿಟ್ಟಿದ್ದೇನೆ ಅವಳ ತಂದೆ ಸಾಲಂಕೃತ ಕನ್ಯಾದಾನ ಮಾಡ್ತಾನೆ ನಾನು ಮಾಡ್ತೇನೆ ಅನ್ನಲಿಲ್ಲ ಅವ್ರ ತಂದೆ ಸಾಲಂಕೃತ ಕನ್ಯಾದಾನ ಮಾಡ್ತಾನೆ ಹೆಮ್ಮೆಯ ಜೊತೆಗೆ ಸ್ವಲ್ಪ ಕಣ್ಣು ಒದ್ದೆ ಆದಂತೆಯೂ ಕಾಣಿತು ತನಗೆ ಮಕ್ಕಳಿಲ್ಲ ಆದರೆ ಆ ಮನೆ ಮಕ್ಕಳಿಗೆ ನೋಡ್ಕೊಂಡು ಹೇಗೆ ನೋಡ್ಕೊಳ್ಳೋದಿದೆ ನೋಡಿ ಅವ್ರಿಗೆ ಏನೂ ಬರೀ ಲಗ್ನ ಮಾಡಿಕೊಡ್ತೀನಿ ಅನ್ನೋದಲ್ಲ ಆಕೆಗೆ ಶಿಕ್ಷಣ ಕೊಟ್ಟಿದ್ದಾರೆ ಸಂಸ್ಕೃತ ಕಲಿಸಿದ್ದಾರೆ ಕನ್ನಡ ಕಲಿಸಿದ್ದಾರೆ ತಯಾರಿ ಮಾಡಿ ಮದುವೆ ಮಾಡಿಕೊಡೋಕ್ಕೂ ತಯಾರಾಗಿದ್ದಾರೆ ಇವ್ರ ಜಿಪ್ ನಾನು ಅನ್ನೋದು ಹೇಗೆ ಹೇಳಿ ಅವ್ರ ಮನೆಗೆ ಅತಿಥಿಗಳ್ ಹೋದರೆ ಹೇಗೆ ನೋಡ್ಕೋತಾ ಇದ್ರು ಅಂತ ಮಾದರಿ ಆಗ್ಬೇಕಪ್ಪ ನಮಗೆಲ್ಲ ಅವ್ರು ಯಾರು ತಮ್ಮ ಮನೆಗೆ ಬರಬೇಕು ಅಂತ ಕೇಳಕ್ಕೆ ಕಳಿಸಿದರೆ ಅವ್ರನ್ನ ಹೇಗೆ ನೋಡ್ಕೋತಾ ಇದ್ರು ಅನ್ನೋದನ್ನು ಆ ಮಾತು ಅವ್ರ ಕಡೆಯಿಂದಾನೆ ಕೇಳಬೇಕಿದ್ರು ಶಿವಸ್ವಾಮಿ ಅಯ್ಯರ್ ಯಾರನ್ನಾದರೂ ತಮ್ಮ ಮನೆಗೆ ಅತಿಥಿ ಆಗಿರಬೇಕೆಂದು ಕರೆದರೆ ನೋಡಿ ಆ ಅತಿಥಿ ರೈಲಿನಿಂದ ಇಳಿದ ಘಳಿಗೆಯಿಂದ ಮತ್ತೆ ರೈಲು ಹತ್ತುವವರೆಗೆ ಆ ಥರ ಎಲ್ಲ ಉಪಚಾರ ವ್ಯವಸ್ಥೆಗಳು ಶಿವಸ್ವಾಮಿ ಅಯ್ಯರ್ ಜವಾಬ್ದಾರಿ ಟ್ರೈನ್ ಇಳಿದ ಮೇಲೆ ಟ್ರೈನ್ ಹತ್ತುವರೆಗೂ ಅದು ಏನೇನು ಅಂತ ನೋಡಿ ಅತಿಥಿ ಕೂಡುವ ಕೋಣೆಯಲ್ಲಿ ಒಂದು ಕೋಣೆ ಸಪರೇಟ ರೆಡಿಯಾಗಿರಬೇಕು ಆತನ ಉಪಯೋಗಕ್ಕಾಗಿ ಟಾವೆಲ್ ಸೋಪು ಎಲ್ಲವೂ ಸಿದ್ಧವಾಗಿರುತ್ತಿದ್ದವು ಅಷ್ಟೇ ಅಲ್ಲ ಅವರ ಉಪಯೋಗಕ್ಕಾಗಿ ಸ್ಟ್ಯಾಂಪ್ ಹಚ್ಚಿದ ಕವರ್ಗಳು ಕೂಡ ರೆಡಿಯಾಗಿರುತ್ತಿದ್ದವು ಊರಿ ಪತ್ರ ಬರೀಬೇಕಂದ್ರೆ ಅದು ಕೂಡ ರೆಡಿ ಇರಬೇಕು ಮುಂದೆ ಆ ಅತಿಥಿ ಯಾವುದಕ್ಕೂ ಒದ್ದಾಡಬಾರದು ಒಂದು ಕಾರು ಅವನ ಉಪಯೋಗಕ್ಕಾಗಿ ಇರುತ್ತಿತ್ತು ಅದರಲ್ಲಿ ಆತ ಕುಳಿದ ಕೂಡಲೇ ಶಿವಸ್ವಾಮಿ ಅಯ್ಯರ್ ಅವರ ಗುಮಾಸ್ತೆ ಡ್ರೈವರ್ನ ಪಕ್ಕದಲ್ಲಿ ಕೊಡುವನು ಆ ಗೆಸ್ಟ್ ಹಿಂದೆ ಕೂದ ತಕ್ಷಣ ಗುಮಾಸ್ತೆ ಡ್ರೈವರ್ ಪಕ್ಕದಲ್ಲಿ ಕೂತ್ಕೊಳ್ಳೋದು ಅಷ್ಟೇ ಅಲ್ಲ ಅತಿಥಿಯು ಏನನ್ನಾದರೂ ಕೊಂಡುಕೊಂಡರೆ ಅಲ್ಲಿಗೆ ಹೋಗುವುದು ಮಾತ್ರವಲ್ಲ ಆ ಏನು ಸಾಮಾನು ಕೊಂಡಿದ್ದಾರೆ ಅದನ್ನು ಗುರುತು ಮಾಡಿಟ್ಟುಕೊಂಡು ಮನೆಗೆ ಹೋದ ಬಳಕೆ ಯಜಮಾನರಿಗೆ ತಿಳಿಸಬೇಕು ಆ ಬಿಲ್ಲುಗಳನ್ನು ಶಿವಸ್ವಾಮಿ ಅಯ್ಯರ್ ಕೊಡುತ್ತಿದ್ದರು ಅತಿಥಿಗಳು ಮಾರ್ಕೆಟಿಗೆ ಹೋಗಬೇಕು ಅಂದರೆ ಅದು ಗುಮಾಸ್ತು ಹೋಗಬೇಕು ಗುಮಾಸ್ತವ್ರು ಸಾಮಾನು ಕೊಂಡುಕೊಳ್ಳೋ ಬಿಲ್ ಇವರು ಕೊಡಬೇಕು ಅಷ್ಟೇ ಅಲ್ಲ ಅತಿಥಿ ವಾಪಸ್ ಹೋಗುವಾಗ ಟಿಕೆಟ್ಗಳನ್ನು ರೈಲ್ ಟಿಕೆಟನ್ನು ಮಾಡಿಸಿ ಗುಮಾಸ್ತನು ಅವ್ರು ಯಾರೂ ಕಾಣದಂತೆ ಅತಿಥಿಯ ಜೇಬಿನಲ್ಲಿ ಇಡುವನು ತಮ್ಮ ಐದ ಔದಾರ್ಯವು ಯಾರ ಗಮನಕ್ಕೂ ಬರಬಾರದೆಂದು ಶಿವಸ್ವಾಮಿ ಅಯ್ಯರು ತಾಕೀತು ಮಾಡುತ್ತಿದ್ದರು ನಾನು ಕೊಟ್ಟಿದ್ದೇನೆ ಅಂತ ಯಾರಿಗೂ ಗೊತ್ತಾಗಬಾರ್ದು ಇದನ್ನು ನಿಧಾನಕ್ಕಾಗಬೇಕು ಅಂತ ಹೊರಗಡೆ ಮಂದಿ ಜಿಪ್ಪಣ್ಣ ಅಂತನ್ಬೋದು ಆದರೆ ಜಿಪ್ಪಣ್ಣ ಲಕ್ಷಣ ಅಲ್ಲ ಇದು ಅವ್ರು ಒಂದು ಮಾತು ಹೇಳ್ತಾರೆ ಈ ದಾನ ಕೊಟ್ಟವ್ರು ಹೇಳ್ಕೊಳ್ಳೋದು ಜಾಸ್ತಿ ಕೆಲವರು ಅಲ್ಲಿ ಕೊಟ್ಟೆ ಇಲ್ಲಿ ಕೊಟ್ಟೆ ಅಂತ ಹೇಳ್ಕೊಳ್ಳೋದು ಕೆಲವ್ರು ನಾನು ನೋಡಿದ್ದೀನಿ ವಿಸಿಟಿಂಗ್ ಕಾರ್ಡಲ್ಲೇ ಪ್ರಿಂಟ್ ಮಾಡ್ಕೊಂಡಿದ್ದಾರೆ ರೀ ಅದು ಹೊಸಾದಿದ್ದ ನಾನು ಅದನ್ನು ನೋಡಿರಲಿಲ್ಲ ಇನ್ಕೊಂದ್ಸಲ ಹೇಳಿದ್ದೆ ಟ್ಯೂಬ್ಲೈಟ್ ಮೇಲೆ ಬರ್ಕೋತಾರೆ ತಮ್ಮ ಹೆಸರು ಅಂತ ಅದಕ್ಕಿಂತ ಹೆಚ್ಚು ನೋಡಿದು ವಿಸಿಟಿಂಗ್ ಕಾರ್ಡಲ್ಲಿ ಹಾಕೊಂಡಿದ್ದಾರೆ ಡೋನರ್ ಟೂ ಒನ್ ಅಂತ ನಾ ಕೊನೆಗೆ ಎಷ್ಟೆಷ್ಟು ಕೊಟ್ಟಿದ್ದೀರಿ ಅಂತ ಎಲ್ಲದಕ್ಕೂ ಐದೈದು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಅಂತ ಆ ಪ್ರಿಂಟ್ ಮಾಡಿಸೋಕೆ ವಿಸಿಟಿಂಗ್ ಕಾರ್ಡ್ ಐದಾರು ರೂಪಾಯಿ ಖರ್ಚಾಗಿರ್ಬೇಕು ಬರ್ಕೊಳ್ಳೋ ಅದಕ್ಕೆ ಹೇಳ್ತಾ ಅದಕ್ಕೆ ಹೆಸರು ಹೆಂಗೆ ಕೊಟ್ಟಿದ್ದಾರೆ ನೋಡಿ ಅವರು ಒಂದು ಸಾರಿ ಬೆಂಗಳೂರಿನ ಲಯನ್ಸ್ ಇನ್ಸ್ಟಿಟ್ಯೂಟ್ನಲ್ಲಿ ಶಿವಸ್ವಾಮಿ ಅಯ್ಯರ್ ಉಪನ್ಯಾಸ ಮಾಡುತ್ತಾ ಕೆಲ ಮಂದಿಯನ್ನು ಧರ್ಮಧ್ವಜರೆಂದು ಹೇಳಿದರಂತೆ ಧರ್ಮಧ್ವಜರು ಅಂತ ಯಾರಂದರೆ ಧರ್ಮವನ್ನು ಮಾಡತಕ್ಕವನು ಇತರರು ಅದನ್ನು ನೋಡಬೇಕೇನು ಅಂತ ಪ್ರಕಟವಾಗಿ ಧರ್ಮ ಮಾಡಿದರೆ ಅಂಥವನನ್ನು ಮನುಗಳು ಧರ್ಮಧ್ವಜ ಎಂದು ಕರೆದಿದ್ದಾರಂತೆ ಧರ್ಮ ಮಾಡಿ ಧ್ವಜ ಆರಿಸಿದ್ದೀನಿ ತೋರಿಸುವ ಹಾಗೆ ಶಿವಸ್ವಾಮಿ ಅಯ್ಯರ್ ಧರ್ಮೇಶ್ ಅನ್ನೋದಕ್ಕೆ ಒಂದು ಮಾತು ಹೇಳ್ತಾ ಇದು ಬಹಳ ಚೆನ್ನಾಗಿರೋ ಮಾತು ನನಗಿಷ್ಟ ಆಗಿರೋ ಮಾತು ನನ್ನ ಮೇಷ್ಟರಾದ್ರಿಂದ ಅವರು ತಮ್ಮ ಜನ್ಮಸ್ಥಳವಾದ ತಿರುಕಾಟುಪಲ್ಲಿ ಎಂಬಲ್ಲಿ ಒಂದು ಹೈಸ್ಕೂಲನ್ನು ಸ್ಥಾಪನೆ ಮಾಡಿದ್ದಾರೆ ಸಾಕಷ್ಟು ಜನ ಸ್ಕೂಲ್ ಮಾಡ್ತಾರೆ ಇವರು ಹೇಗೆ ಮಾಡಿದರು ಅನ್ನೋದನ್ನು ಗಮನಿಸಬೇಕು ಶಾಲೆ ಮಾಡಿದ್ದನ್ನು ಆ ಸ್ಕೂಲಿಗೆ ಸಂಬಂಧಪಟ್ಟಂತೆ ಒಂದು ವಿದ್ಯಾರ್ಥಿ ನಿಲಯವನ್ನು ಮಾಡಿದ್ದಾರೆ ಹಾಸ್ಟೆಲ್ ಅಲ್ಲಿಯ ಮೇಸ್ಟ್ರಿಗಳ ಮತ್ತು ವಿದ್ಯಾರ್ಥಿಗಳ ಅಶನ ವಸತಿಗಳಿಗಾಗಿ ದೇಹಾರೋಗ್ಯಕ್ಕಾಗಿಯೂ ಎಷ್ಟು ಮುಂದಾಲೋಚನೆಯಿಂದ ಅವರು ವ್ಯವಸ್ಥೆ ಮಾಡಿದ್ದಾರೆಂಬುದನ್ನು ಅಲ್ಲಿ ಹೋಗಿ ನೋಡಬೇಕು ಭೋಜನ ನಿವಾಸಿಗಳ ಅನುಕೂಲದ ಜೊತೆಗೆ ಮೇಷ್ಟ್ಟ್ರುಗಳ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಮೇಷ್ಟ್ಟ್ರುಗಳು ವಿಶ್ರಾಂತರಾದ ಬಳಿಕ ಎತ್ಕಿಂಚ್ ಆದಾಯಕ್ಕಾಗಿ ಇನ್ಶೂರೆನ್ಸ್ ಏರ್ಪಾಟಿನ ಬಗ್ಗೆಯೂ ಶಿವಸ್ವಾಮಿಯರು ಮಾಡಿದ್ದಾರೆ ಅಂದರೆ ಬರೀ ನೌಕರಿ ಮಾಡುವಾಗ ಅಷ್ಟೇ ಇಲ್ಲ ರಿಟೈರ್ ಆದಮೇಲೆ ಒಂದು ಸ್ವಲ್ಪ ಆದಾಯ ಬರಲಿ ಅಂತ ಇನ್ಶೂರೆನ್ಸ್ ಸ್ಕೀಮ್ ಮಾಡಿ ರಿಟೈರ್ಮೆಂಟ್ ಬೆನಿಫಿಟ್ ಕೂಡ ಮಾಡಿಟ್ಟಿದ್ದಾರೆ ಇಷ್ಟು ಕಾಳಜಿ ಮೇಸ್ಟ್ರಿಗೋಸ್ಕರ ಮಾಡಿದ್ದಾರೆ ನನಗಿದ್ಯಾಕಾಗತ್ತೆ ಅಂದರೆ ನಮ್ಮಲ್ಲಿ ಎಷ್ಟೊಂದು ಜನ ಸಂಸ್ಥೆಗಳನ್ನು ಶುರು ಮಾಡ್ತಾರೆ ಹೇಳ್ಕೊಳಕ್ಕೆ ನಾನು ಸಂಸ್ಥೆ ನಡೆಸ್ತಾ ಇದ್ದೀನಿ ಅಂಥೇಳಿ ಬಿಲ್ಡಿಂಗಿಗೆ ಕೋಟಿ ರೂಪಾಯಿ ಹಾಕಿ ಬಿಲ್ಡಿಂಗ್ ಕಟ್ತಾರೆ ಮೇಸ್ಟ್ರಿಗೆ ಸಂಬಳ ಕೊಡಬೇಕು ಅಂದರೆ ಸಾಕಲ್ಲ ಐದು ಸಾವಿರ ರೂಪಾಯಿ ಮೂರು ಸಾವಿರ ಸಾಕಲ್ಲ ಮೂರು ಸಾವಿರ ಯಾಕೆ ಟೀಚರಿಗೆ ಮೂರು ಕೋಟಿ ಬಿಲ್ಡಿಂಗ್ ಹಾಕಬೇಕಾದ್ರೆ ಹಿಂದೆ ಮುಂದೆ ನೋಡೋದಿಲ್ಲ ಮೇಸ್ಟ್ರಿಗೆ ಮೂರು ಸಾವಿರ ಸಂಬಳ ಕೊಡಬೇಕಾದ್ರೆ ಒದ್ದಾಡ್ತಾರೆ ಅದು ನಾನು ಭಾಳ ಖಾರ ಖಾರವಾಗಿ ಹೇಳ್ತೇನೆ ನೀವು ಮೇಸ್ಟಿಗೆ ಸಂಬಳ ಸರಿಯಾಗಿ ಕೊಡದೆ ಹೋದರೆ ನಿಮ್ಮ ಸಂಸ್ಥೆ ರಿಮೇನ್ ಮಾನ್ಯುಮೆಂಟ್ಸ್ ಶಾಲೆ ಒಳಿಯೋದಿಲ್ಲ ಆ ಪಳುವಳಿಕೆಗೆ ಉಳ್ಕೊಂಡ್ಬಿಡ್ತದೆ ಈ ಮಾತು ಹೇಳಬೇಕಾದ್ರೆ ನನಗೊಂದು ಇಷ್ಟ ಆಗೋ ಸಂಗತಿ ಹೇಳಬೇಕು ಅವ್ರ ಫೋಟೋ ಇದೆ ಬಿ ಸಿ ನಮ್ಮ ವಿದ್ಯಾವರ್ಧಕ ಸಂಘದಲ್ಲಿ ನಾನಿದ್ದಾಗ ನಮ್ಮ ಕಾರ್ಯದರ್ಶಿಗಳು ಭಾಳ ಸುಸಂಸ್ಕೃತ ಮನುಷ್ಯರು ಕೆ ಎನ್ ಶ್ರೀಹರಿಯವರು ಅಂತ ಅವರು ಹೋಗಿ ವಿ ಸಿ ಅವರನ್ನ ಭೇಟಿಯಾದರು ವಿ ಸಿ ಅವರು ಪ್ರೊಫೆಸರ್ ಆಗಿದ್ದಾರಲ್ವ ಪ್ರಿನ್ಸಿಪಾಲ್ ಆಗಿದ್ದವರು ಹೊನ್ನ ಅವ್ರ ಕಾಲೇಜಲ್ಲೆಲ್ಲ ಬಂದವರು ಅವ್ರು ಹೋಗಿ ಹೇಳಿದ್ರು ನಾವು ಒಂದು ಕಾಲೇಜ್ ಮಾಡ್ಬೇಕಂತ ಮಾಡಿದ್ದೀವಿ ಸರ್ ತಾವು ಬರಬೇಕು ಅಂದ್ರಂತೆ ತಕ್ಷಣ ವಿ ಸಿ ಏನು ಹೇಳಿದ್ರು ಗೊತ್ತಾ ನೀವು ಮಾಡಬೇಕು ಅಂತ ಏನು ಹಠ ಯಾಕೆ ಮಾಡ್ಬೇಕಂತಿದ್ದೀರಿ ನಾನು ಒಂದು ಸಂಸ್ಥೆ ನಡೆಸ್ತೀನಿ ಅಂತ ತೋರಿಸ್ಕೊಳೋಕೆ ನಡೆಸ್ಬೇಕಂತಿದ್ದೀರಾ ಹೇಗೆ ಈ ಮಾತನ್ನು ಕೇಳಿದ್ದು ನಾನು ಒಂದು ನಡೆಸ್ತೇನೆ ಅಂತ ತೋರಿಸೋದಕ್ಕೆ ಹೇಳಬೇಕಾದ್ರೆ ದಯವಿಟ್ಟು ಮಾಡಬೇಡಿ ಏನೂ ಕಾರಣ ಇಲ್ಲ ನೀವು ಸಂಸ್ಥೆ ಮಾಡದೆ ಹೋದರೆ ಏನೂ ನಷ್ಟ ಆಗೋಲ್ಲ ಮೇಸ್ಟ್ರು ಹೊಟ್ಟೆ ಮ್ಯಾಲೆ ಬರೆದು ಸಂಸ್ಕಾರ ಮಾಡಬೇಡಿ ಸಂಸ್ಥೆ ಕಟ್ಟಬೇಡಿ ಮೇಸ್ಟ್ರಿಗೆ ಹೊಡೆತುಂಬ ಸಂಬಳ ಕೊಡ್ತಿರೋ ಕೊಡೋ ಶಕ್ತಿ ಇದ್ದರೆ ಶಾಲೆ ಮಾಡಿ ಇದ್ರೆ ಮಾಡಬೇಡಿ ಅಂತ ಅಷ್ಟು ಗಟ್ಟಿಯಾಗಿ ವಿ ಸಿ ಅಂತ ನಮ್ಮ ಸೆಕ್ರೆಟರಿ ನೆನೆಸ್ಕೊಳ್ಳೋರು ಅಂಥವ್ರು ಇದ್ದರು ಆ ಕಾಲಕ್ಕೆ ಅಷ್ಟು ವರ್ಷದ ಹಿಂದೆ ಅಷ್ಟು ವ್ಯವಸ್ಥೆಯನ್ನು ಮಾಡಿದ್ದರು ಆಮೇಲೆ ನಿಯಮ ಆದರ್ಶಗಳಂದರೆ ಎಷ್ಟು ಮದ್ರಾಸಿನ ಮೈಲಾಪುರದಲ್ಲಿ ಒಂದು ದೊಡ್ಡ ಮನೆ ಕಟ್ಸ್ಕೊಂಡಿದ್ರು ತುಂಬ ಚೆನ್ನಾಗಿರೋ ಮನೆ ಕಟ್ಸಿದರು ಶಿವಸಮ್ಯರು ಅದೇ ಚೆನ್ನಾಗಿತ್ತು ಕಟ್ಸ್ಕೊಂಡಿದೆ ವಿಸ್ತಾರವಾದ ಆವರಣ ಕಟ್ಟಡ ಚೆನ್ನಾಗಿತ್ತು ಸುತ್ತಲೂ ಲಾನ್ಸ್ ಎಲ್ಲ ಹಾಕಿದರು ಅಷ್ಟು ಚೆನ್ನಾಗಿ ದೊಡ್ಡ ಮನೆ ಇದೆಲ್ಲವನ್ನು ಧರ್ಮಪತ್ನಿ ಹೆಸರಲ್ಲಿ ಒಂದು ಕಲ್ಯಾಣಿ ಸ್ಕೂಲ್ ಅಂದನ್ನು ಕಟ್ಟಿದರು ದಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದರು ಮಾರಬೇಕು ಆ ಮನೆ ಮಾರ್ಬೇಕಾಯ್ತಾರೆ ದಾನ ಮಾಡಿದ ಮೇಲೆ ಯಾರೊಬ್ಬರು ಶ್ರೀಮಂತ ಕೊಂಡ್ಕೊಂಡ್ರು ಆಗಿನ ಕಾಲಕ್ಕೆ ಎರಡು ಲಕ್ಷ ರೂಪಾಯಿಗೆ ಹೋಯ್ತಂತ ಮನೆ ಎರಡು ಲಕ್ಷ ರೂಪಾಯಿ ಮನೆಗೆ ಆ ಕೊಂಡ್ಕೊಂಡಂಥ ಮನುಷ್ಯ ಶ್ರೀಮಂತ ದುಡ್ಡಿನಿಂದ ಮಾತಲ್ಲ ಹೃದಯದಿಂದನೂ ಶ್ರೀಮಂತನೇ ಆತ ಆತ ಮನೆ ಕೊಂಡ್ಕೊಂಡು ಅವನು ಸೀದಾ ಇವರ ಕಡೆ ಬಂದು ಹೇಳಿದಂತೆ ಸ್ವಾಮಿ ಮನೆ ಕ್ರಯವೇನೂ ಆಯಿತು ಆದರೆ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ ಈ ಮನೆಯನ್ನು ನೀವು ಬಿಡಬೇಕಾಗಿಲ್ಲ ಅವನು ಶ್ರೀಮಂತ ತೊಗೊಂಡು ಮನೆ ಬಿಡಬೇಕಾಗಿಲ್ಲ ಯಾಕೆಂದರೆ ನಿಮಗೆ ಇಷ್ಟು ಇರುವಷ್ಟು ದಿವಸ ಇದು ನಿಮ್ಮ ಮನೆಯೇ ಎಂದು ತಿಳಿದು ಇಲ್ಲಿಯೇ ವಾಸ ಮಾಡಬೇಕು ನನಗೆ ಅದರಿಂದ ಕಿಂಚಿತ್ತೂ ತೊಂದರೆ ಇಲ್ಲ ಈ ಮನೆ ನಿಮಗೆ ಅಭ್ಯಾಸವಾಗಿದೆ ಇಷ್ಟೇ ಇದ್ದೀರಿಲಿ ಬೇರೆ ಕಡೆ ಹೋಗಿ ಅವಸ್ಥೆ ಪಡುವುದು ನನಗೆ ಸಂತೋಷವಾಗದು ಎಂದು ಬಹುವಿಧವಾಗಿ ಅಂಗಲಾಚಿದ ಕೊಂಡ್ಕೊಂಡವನು ಇಲ್ಲೇ ಇರಿ ಅಂತ ಕೇ ಕೇಳ್ಕೊತಾನೆ ಶಿವಸ್ವಾಮಿ ಅಯ್ಯರು ಒಪ್ಪಿದರೆ ಪತ್ರ ರಿಜಿಸ್ಟರ್ ಆಗುವ ವೇಳೆಗೆ ಬೇರೆ ಮನೆ ಗೊತ್ತು ಮಾಡಿಕೊಂಡಿದ್ದರು ಸಬ್ ರಜಿಸ್ಟ್ರಾರ್ ಆಫೀಸಿಂದ ನೇರವಾಗಿ ಆ ಬಾಡಿಗೆ ಮನೆಗೆ ಹೋದರು ಇದಪ್ಪ ಇದು ನಾನು ಹೇಳುದಲ್ಲ ಅವ್ರದ್ದು ಆದರ್ಶ ಅಂತ ಹೇಳ್ತೀವಲ್ಲ ನೋಡಿ ಹೇಗಿದೆ ಆಚಾರ ನಿಯಮ ಅಂದರೆ ಹೀಗೆ ಬಾಡಿಗೆ ಮನೆಗೆ ಸೀದಾ ಸಪ್ರೈಸ್ ಆಫೀಸು ಬಾಡಿಗೆ ಮನೆಗೆ ಹೋದದ್ದು ಆ ಮನೆಗೆ ಹೋಗಬೇಕು ಅಂತಿಲ್ಲ ಶಿವಸ್ವಾಮಿ ಅಯ್ಯರವರು ತುಂಬ ಉದಾರಿಗಳು ಆದರೆ ಈ ಲೆಕ್ಕಾಚಾರ ಸೇರ್ಕೊಂಡಿತ್ತು ಅವ್ರ ಜೊತೆಗೆ ಅಂತ ಕೇವಲ ಹಾಗೆ ಆಗುತ್ತೆ ಲೆಕ್ಕಾಚಾರ ಮಾಡಿದ ತಕ್ಷಣ ಜಿಪೋಣ ಅಂತ ಬಂದುಬಿಡುತ್ತೆ ಜನಕ್ಕೆ ಡಿ ವಿಜಿ ಹೇಳ್ತಾರೆ ಈ ಲೆಕ್ಕದ ಅವಾಂತರದಲ್ಲಿ ಅವರ ಔದಾರ್ಯಕ್ಕೆ ಸೇರಬೇಕಾದ ಕೀರ್ತಿ ಮುಳುಗು ಅಂತ ಒಂದು ಘಟನೆ ಬರೀತಾರೆ ಏನೇನು ಆಗ್ತಿತ್ತು ಅಂದರೆ ಯಾರ್ದೋ ಮನೆಗೆ ಉಪ್ರವಾಸಕ್ಕೆ ಹೋಗೋವರು ಯಾವುದೋ ದೊಡ್ಡ ಬಂಗಲೆ ಖಾಲಿ ಮಾಡಿಸಿರ್ಬೇಕು ಇವ್ರಿಗೋಸ್ಕರ ಅಲ್ಲಿ ಇರೋರು ಒಂದು ವಾರ ಹತ್ತು ದಿವಸ ಪ್ಲ್ಯಾನ್ ಪ್ರಕಾರ ಇರೋದು ಹೊರಡ್ಬೇಕಲ್ಲ ಏನೋ ಎಲ್ಲ ಸಾಮಾನೆಲ್ಲ ಪ್ಯಾಕ್ ಆಗಿ ಕಾರಲ್ಲಿ ಇರಬೇಕು ಕಾರ್ ರೆಡಿಯಾಗಿರಬೇಕು ಕೆಳಗೆ ಬರಬೇಕು ಅಯ್ಯೋರೋರು ಇನ್ನು ಕಾರಲ್ಲಿ ಕೂಡ ಹೊತ್ತಿಗೆ ಒಂದು ಗತ್ತವ್ರದ್ದು ಸ್ಟೈಲು ಆ ಮನೆ ಕೆಲಸ ಮಾಡುವಂಥ ಆಳುಗಳಿರ್ತಾರಲ್ಲ ಈ ಆಳುಗಳ ಪ್ರಮುಖ ಯಾರೋ ನಾಯಕ ಯಾರೋ ಕರೀರಿ ಅನ್ಬೇಕಂತೆ ಅವ್ನು ಬರಬೇಕು ಏನು ಮಾಡ್ತಿದ್ದರು ಅಂತ ನೋಡಿ ಹೇಗಿದೆ ಅದು ಮುಖ್ಯಸ್ಥನು ಬಂದ ತಕ್ಷಣ ಎಷ್ಟು ಮಂದಿ ಆಳುಗಳಿದ್ದಾರೆ ಅಂತ ಕೇಳೋದು ಅವ್ರಿಗೆ ಸಾಮಾನ್ಯವಾಗಿ ಒಂದು ಅಭ್ಯಾಸ ಇರುತ್ತೆ ಪಾಪ ಆಳುಗಳಿಗೆ ಹೋಗುವ ಅತಿಯನ್ನು ಟಿಪ್ಸ್ ಕೊಟ್ಟು ಹೋಗ್ತಾರೆ ಒಂದು ಕೊಟ್ಟು ದುಡ್ಡು ಕೊಟ್ಟು ಹೋಗ್ತಾರೆ ಅಂತ ಆಸೆ ಇರ್ತದೆ ಪಾಪ ಕೆಲವರಂತೆ ಎಷ್ಟು ಮಂದಿ ಆಳುಗಳಿದ್ದಾರೆ ಹೆಣ್ಣೆಷ್ಟೋ ಗಂಡೆಷ್ಟೋ ಲೆಕ್ಕ ಹಾಕೋದು ವಿಚಾರಿಸೋರು ತಲೆಗೆ ಎಂಟು ಆಣೆಯಂತೆ ಲೆಕ್ಕ ಮಾಡಿ ಮುಖ್ಯಸ್ಥನಿಗೆ ಒಂದು ರೂಪಾಯಿ ಪ್ರಮೋಷನ್ ಒಂದು ರೂಪಾಯಿ ಅವನಿಗೆ ಈ ಒಟ್ಟು ಮೊಬೈಲನ್ನು ತಮ್ಮ ಜೇಬಿನಲ್ಲಿ ತೆಗೆದು ಅವನ ಕೈಯಲ್ಲಿಟ್ಟು ತಕ್ಷಣ ಕಾರಿನಲ್ಲಿ ಕುಳಿತು ಹೊಟ್ಟುಬಿಡುವರು ಇಷ್ಟೇನೆ ಎಂದು ಆಳುಗಳಲ್ಲಿ ಕೆಲವರು ಅಂದುಕೊಳ್ಳುವರು ಹೀಗೆ ಅವರು ಜಿಪ್ಣಿ ಒಂದೊಂದು ಸಾರಿ ಆಳುಗಳು ಹೆಚ್ಚು ನಿರೀಕ್ಷಣೆ ಇಟ್ಕೊಂಡಿರ್ತಾರೆ ಅಂತ ಯಾರೋ ಹೇಳಿದ್ರಂತೆ ಸಹ್ಯರವರಿಗೆ ಏನು ಸರ್ ಇಷ್ಟೆಲ್ಲ ಖರ್ಚು ಮಾಡ್ತೀರಿ ಎಂಟೆಂಟಾಣೆ ಕೊಡ್ತೀವಿ ಸ್ವಲ್ಪ ಜಾಸ್ತಿ ಕೊಟ್ಟರೆ ಒಳ್ಳೇದಲ್ವಾ ಅಂತ ಕೇಳಿದಿರಂತೆ ಅವ್ರಿಗೆ ಉತ್ತರ ನೋಡಿ ಹೇಗಿದೆ ಅವ್ರದು ಸರ್ಕಾರ ಸಂಬಳ ಕೊಡುತ್ತದಲ್ಲ ಇದು ಮೇಲ್ಸಂಪಾದನೆ ಮೇಲ್ಸಂಪಾದನೆ ಯಾವತ್ತೂ ಸಂಬಳಕ್ಕಿಂತ ಹೆಚ್ಚಾಗಬಾರ್ದು ಮೇಲ್ಸಂಪಾದನೆ ಸಂಬಳಕ್ಕಿಂತ ಹೆಚ್ಚಾಗಬಾರ್ದು ಅದು ಲೆಕ್ಕ ಮಂದಿಗೆ ಅದು ಕಾಣಿಸ್ತಾ ಇತ್ತು ಲೆಕ್ಕ ಕಾಣಿಸ್ತಾ ಇತ್ತು ಹೊರತಾಗಿ ಅವ್ರು ಬೇರೆ ಕಡೆ ಖರ್ಚು ಮಾಡೋದು ಗೊತ್ತಾಗ್ತಿದ್ದಿಲ್ಲ ಅಂತ ಹೀಗೆ ಶಿವಸ್ವಾಮಿ ಅಯ್ಯರ್ ಅಂದರೆ ಎಲ್ಲ ಲೆಕ್ಕಾಚಾರ ಎಲ್ಲ ತೂಕ ಎಲ್ಲ ನಿಷ್ಕರ್ಷ ಆದರೆ ಕೊಡಬೇಕು ಅಂತ ಮನಸ್ಸು ಬಂದಾಗ ಹ್ಯಾಕ್ ಕೊಡ್ತಿದ್ರು ಅಂತ ಒಂದು ಘಟನೆ ಅದ್ಭುತ ಘಟನೆ ಇಪ್ಪ ನನಗೆ ತುಂಬ ಇಷ್ಟ ಆದ್ದು ಯಾವನೋ ಹುಡುಗ ಹೋದಂತೆ ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿ ಕಡೆ ಹೋಗ್ಬಿಟ್ಟು ಸ್ವಲ್ಪ ಹಣ ಕೊಡಿ ಸ್ವಾಮಿ ಅಂತ ಕೇಳಿದಂತೆ ಇವರು ನನ್ನ ಕಡೆ ಹಣ ಇಲ್ಲಪ್ಪಾ ಅಂದರು ಶ್ರೀನಿವಾಸ ಶಾಸ್ತ್ರಿಗಳು ಆ ಹುಡುಗ ಹೇಳಿದ ನೀವೇ ಕೊಡಬೇಕು ಅಂತ ಏನು ಅಪೇಕ್ಷೆ ಇರಲಿಲ್ಲ ಸ್ವಾಮಿ ನನಗೆ ನಂಗೆ ಗೊತ್ತು ನೀವು ಕೊಡೋಕ್ಕಾಗಲ್ಲ ಅಂತ ನೀವು ಕೊಡಿಸ್ತೀರಿ ಅಂತ ಅಂದ್ಕೊಂಡಿದ್ದೆ ನಾನು ಅಂದಂತೆ ಹೌದಾ ಹೆಂಗೆ ಕೊಡಿಸೋದು ನಿಮ್ಮ ಮಾತಿಗೆ ಅಂದರೆ ಶಿವಸ್ವಾಮಿ ಹೇರೋರು ತುಂಬ ಮರ್ಯಾದೆ ಕೊಡ್ತಾರೆ ನೀವೊಂದು ಚೀಟಿ ಬರ್ಕೊಟ್ರೆ ನಾನು ಅವ್ರ ಕಡೆ ಹೋಗಿ ಸಂಪಾದನೆ ಮಾಡ್ಕೋತೀನಿ ಕೇಳ್ಕೊತೀನಿ ಅವ್ರನ್ನ ಅಂತ ಹೌದಾ ಶಿವಶಾಸ್ತ್ರಿಗಳು ಬರ್ಕೊಟ್ರು ಚೀಟಿ ತುಂಬ ಕಷ್ಟದಲ್ಲದ ಹುಡುಗ ಅವ್ನ ಸಹಾಯ ಮಾಡಿದರೆ ಅವ್ನು ಇಪ್ಪತ್ತೈದು ರೂಪಾಯಿ ಬೇಕಂತೆ ಕೊಟ್ಟರೆ ಸಾಕು ಅಂತ ಆ ಹುಡುಗ ಹೋದ ಇವರು ಹೆತ್ತಿನಲ್ಲ ಕೆಲವ್ರು ನೋಡೋಕೆ ಹೆದರಿಕೆ ಬರೋಂಗಿರ್ತಾರೆ ಇವರು ಹಾಗೆ ಸ್ತೂಲು ಕಾಯೋಕೆ ಕೂತ್ಕೊಂಡವ್ರು ಹುಡುಗ ಹೋದ ತಕ್ಷಣ ಏನು ಕೇಳಿದಾರವರು ಎಷ್ಟು ಬೇಕು ಅವನ ಚರಿತ್ರೆ ಎಲ್ಲ ಪೂರ್ತಿ ವಿಚಾರ ಮಾಡಿದ್ದಾರೆ ಕೊನೆಗೆ ಕನ್ಕ್ಲೂಷನ್ ಇವರು ಬರೋದು ನೀವು ಇಪ್ಪತ್ತೈದು ರೂಪಾಯಿ ಸಾಲ ಕೇಳುತ್ತಿದ್ದೀರಿ ಆ ಹುಡುಗ ಬಾಯಿ ತಪ್ಪಿ ಸಾಲ ಅಂದ್ಬಿಟ್ಟ ಧನ ಸಹಾಯ ಅಂತ ಕೇಳಿದ್ಬಿಟ್ಟು ಸಾಲ ಅಂತ ಕೇಳಿದೆ ಅಲ್ಲಿ ಹಿಡ್ಕೊಂಡ್ರವರು ನೀವು ಇಪ್ಪತ್ತೈದು ರೂಪಾಯಿ ಸಾಲ ಕೇಳುತ್ತೀರಿ ನಾನು ನಿಮಗೆ ಹಣ ಕೊಡುತ್ತೇನೆ ಇಲ್ಲ ಅನ್ನಲ್ಲ ನೀವು ಬಡವರೆಂದು ಹೇಳುತ್ತೀರಿ ಆದ್ದರಿಂದ ಅರ್ಧ ಹಣವನ್ನು ಹನ್ನೆರಡೂವರೆ ರೂಪಾಯಿಯನ್ನು ನಿಮಗೆ ದಾನವೆಂದು ಉಳಿದದ್ದನ್ನು ಸಾಲವೆಂದು ಭಾವಿಸಬಹುದು ಹನ್ನೆರಡುವರೆ ರೂಪಾಯಿ ಮಾತ್ರ ದಾನ ಹನ್ನೆರಡು ರೂಪಾಯಿ ಸಾಲ ಅಂತ ಹೇಳಿದರು ಆ ಹುಡುಗ ನಾನು ನಿಮ್ಮನ್ನು ಎರಡು ತಿಂಗಳು ಬಿಟ್ಟು ಬಂದು ನೋಡ್ತೇನೆ ಪರೀಕ್ಷೆ ಮುಗಿದ ಮೇಲೆ ಉಳಿದು ಹನ್ನೆರಡುವರೆ ರೂಪಾಯಿ ಜೋಡಿಸ್ಕೊಂಡು ಬರಬೇಕಲ್ಲ ಊರಿಗೆ ಹೋಗಿ ಬರ್ತೇನೆ ಎಂದಂತೆ ಆಗ್ಬಹುದು ಅಂದರು ಎರಡು ತಿಂಗಳು ಕಳೆಯಿತು ಜಾನವರಿ ಬಂತು ಆ ಸ್ವಾಮಿ ಸುಳಿವಿಲ್ಲ ಹುಡುಗ ಬರಲಿಲ್ಲ ಇವ್ರ್ಯಾ ತಲೆ ಕೆಡಿಸ್ಕೋಬೇಕು ಹೇಳಿ ದುಡ್ಡು ಬೇಕಾದ ಅವನಿಗೆ ತಾನೆ ಇವ್ರ ಚಿಂತೆ ಶುರು ಆಯಿತು ಫೆಬ್ರವರಿ ಬಂತು ಆ ಸ್ವಾಮಿ ಪತ್ತೆ ಇಲ್ಲ ಮಾರ್ಚ್ ತಿಂಗಳು ಕಳೆಯಿತು ಪತ್ತೆ ಇಲ್ಲ ಏಪ್ರಿಲ್ ಬಂತು ಆಗಿ ಇವ್ರು ಏನು ಮಾಡಿದ್ರು ಗೊತ್ತಾ ಶಿವಸ್ವಾಮಿ ಅಯ್ಯರವರು ಶ್ರೀನಿವಾಸ ಶಾಸ್ತ್ರಿಗಳ ಮನೆಗೆ ಬಂದು ಆ ಹುಡುಗನ ಅಡ್ರೆಸ್ ಇದ್ದರೆ ಕೊಡ್ರಿ ಅಂದ್ರಂತೆ ಆ ಹುಡುಗನ ಅಡ್ರೆಸ್ ಇದ್ದರೆ ಕೊಡ್ರಿ ಅಂತ ಶಾಸ್ತ್ರಗಳಲ್ಲಿ ಅವನ ಅಡ್ರೆಸ್ ಇರಲಿಲ್ಲ ಆ ಹುಡುಗ ಬಂದ ರೆಕಮೆಂಡೇಶನ್ ಬರೆದು ಕೊಟ್ಟಿದ್ದಾರೆ ಇವರು ಶಿವಸ್ವಾಮಿ ಅಯ್ಯರವರು ಶಾಸ್ತ್ರಿಗಳನ್ನು ತರಾಟೆ ತೊಗೊಂಡ್ರು ಎದಕ್ಕೆ ಗೊತ್ತಾ ಏನಯ್ಯ ಶಿಫಾರಸ್ ಮಾಡಿದ ದೊಡ್ಡ ಮನುಷ್ಯರು ಅವನು ಯೋಗ್ಯತೆ ವಿಚಾರಿಸ್ಬೇಡವೆ ನೀವು ಹನ್ನೆರಡುವರೆ ರೂಪಾಯಿ ಉಚಿತವಾಗಿ ಕೊಟ್ಟಂತ ಅವನಿಗೆ ಇನ್ನೊಂದು ಹನ್ನೆರಡುವರೆ ರೂಪಾಯಿ ಕೊಟ್ಟರೆ ದಾರಿದ್ರ ಬರ್ತಿತ್ತಾ ಕೊಟ್ಬಿಡ್ತಿದ್ದೆ ಅದನ್ನು ನಾನು ಅವನು ಸಾಲ ಎಂದೇ ಯಾಕೆ ಹೇಳಿದೆ ನನಗೆ ಆ ಮಾತು ಹೇಳದ್ದಿದ್ದರೆ ನಾನು ನಾಲ್ಕು ತಿಂಗಳ ಚಿಂತೆ ತೊಗೊಂಡಿದ್ದೆ ನನಗೆ ಬರಲಿಲ್ಲ ಅವನು ಅಂತ ಬಂದಿಲ್ಲ ತೊಗೊಂಡಿಲ್ಲ ಚಿಂತೆ ಹೋಗಿದೆ ಮೊದಲು ಅವನು ಸಾಲ ಅಂತ ಹೇಳ್ತಿದ್ದೆ ಅದು ಹನ್ನೆರಡುವರೆ ಕೊಟ್ಬಿಡ್ತಿದ್ದೆ ನಾನು ಏನು ತೊಂದರೆ ಇತ್ತು ಆ ತಲೆ ಕೆಡಿಸ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ತಿರ್ಗಾ ಮುರುಗ ಕೇಳೋ ಶ್ರೀನಿವಾಸ ಶಾಸ್ತ್ರಿ ಅವರಿಗೆ ಅವ್ರ ಹುಡುಗನ ಅಡ್ರೆಸ್ ಸಿಗ್ತಾ ಎಲ್ಲಿದ್ದಾನ ಹುಡುಗವನ್ನು ಕೇಳಿ ಕೇಳಿ ಅಂತ ಅದು ಬರೆದಿದ್ದಾರೆ ಈ ಸಾಲದ ವಿಷಯವನ್ನು ಶಾಸ್ತ್ರಿಗಳು ಕಂಡು ಕಂಡಾಗಲಿಲ್ಲ ನಾಲ್ಕೈದು ಸಲ ಪ್ರಸ್ತಾಪ ಮಾಡಿದರು ಶಾಸ್ತ್ರಿಗಳು ಹೆದರಿ ತಲೆ ತಪ್ಪಿಸ್ಕೊಂಡು ಓಡಾಡ್ತಿದ್ದರು ರೆಕಮೆಂಡ್ ಮಾಡಿದ್ದ ತಪ್ಪಿಗೆ ಅಂದರೆ ಅವ್ರು ಕೊಡಬಾರ್ದು ಅಂತಲ್ಲ ಆ ಹುಡುಗ ಕೇಳಿದ್ದ ನಾ ಕೊಡಲಿಲ್ಲ ಅಂತ ಹೇಳಿ ನೆನೆಸ್ಕೊಂಡು ಬೆನ್ನು ಹತ್ತಿ ಕೊಡಬೇಕು ಅಂತ ಹೋಗುವಂಥ ಅಂತ ಮನಸ್ಸು ನನ್ನ ಸಂಗಡಿಯಲ್ಲಿ ನಾಲ್ಕೈದು ಸಲ ಪೇಚಾಡಿಕೊಂಡ್ರು ಹುಡುಗನ ಕೊಡೋಕ್ಕಾಗಲಿಲ್ಲ ಅಂಥೇಳಿ ಅಂತ ಅವರಿಗೆ ಊಟ ಉಪಚಾರ ಸಿಸ್ಟಮ್ಯಾಟಿಕ್ ಆಗಿರಬೇಕು ಶ್ರೀಮಂತ ಮನೆ ಬಂದವರು ಅವರು ಊಟ ಹೇಗಿರ್ತಿತ್ತು ಅಂತ ಅವಶಸ್ತ್ ಹೇಗಿರ್ತಿತ್ತು ಅದನ್ನು ಓದ್ಬಿಡ್ತೀರಿ ಎಷ್ಟು ಚೆನ್ನಾಗಿದೆ ನೋಡಿ ಕಣ್ಮುಂದ್ ಕಟ್ಟಿದಂಗೆ ಬರೆದಿದ್ದಾರೆ ಊಟ ಉಪಚಾರಗಳ ನಿಯಮಗಳಲ್ಲಿ ಅವರು ಬಹುಮಟ್ಟಿಗೆ ಶ್ರೀಮಂತಿಕೆಯ ಅಭ್ಯಾಸ ಮನೆ ವಿಶಾಲವಾಗಿರಬೇಕು ಹೊಸ್ತಿಲುಗಳು ಇರಬಾರದು ಸ್ವಲ್ಪ ಸ್ಥೂಲವಾಗಿದ್ದರೆ ಹೊಸಲು ಅಡ್ಡ ಆಗ್ತದೆ ಅದು ಕಾಲಿ ಎತ್ತಿಡೋದು ಕಷ್ಟ ಬೆಳಕು ಚೆನ್ನಾಗಿ ಬರಬೇಕು ಉಡುಪಿನಲ್ಲಿಯೂ ಉಡುಗೆ ತೊಡೆಗಳಲ್ಲೂ ನಸನಸೆ ಡ್ರೆಸ್ಸಿಂಗ್ ರೂಮಿನಲ್ಲಿ ಗೋಡೆಯ ಪಕ್ಕದಲ್ಲಿ ಉದ್ದಕ್ಕೆ ಸಾಲಾಗಿ ನಾಲ್ಕೈದು ಸಣ್ಣ ಮೇಜುಗಳು ಅದರ ಮೇಲೆ ವರಸಿಯಾಗಿ ಕಾಲರ್ಗಳು ನೆಕ್ಟೈಗಳು ಅದಕ್ಕೆ ಚುಚ್ಚುವ ಪಿನ್ನುಗಳು ಕರ್ವಸ್ತ್ರಗಳು ಮೇಲೆ ಶರ್ಟುಗಳು ಅದರ ಪಕ್ಕದಲ್ಲಿ ಕೈಗುಂಡಿ ಕೊರಳಗುಂಡಿಗಳು ಅದರ ಪಕ್ಕದಲ್ಲಿ ಕೋಟ್ಗಳು ಇಜಾರುಗಳು ರುಮಾಲಗಳು ಸೇಂಟ್ ಬಾಟ್ಲುಗಳು ನೋಡಿ ಅದು ಹೆಂಗೆ ಕಣ್ಣು ಮುಂದೆ ಕಟ್ಟಿದಂಗೆ ಇರ್ತದೆ ಇಟ್ವಿಟ್ಟು ಈ ನಾನಾ ಸಾಮಾನುಗಳಲ್ಲಿ ಪ್ರತಿಯೊಂದರಲ್ಲೂ ನಾಲ್ಕೈದು ತರಹೆಗಳು ಅದು ಮುಖ್ಯ ಒಂದೊಂದು ನಾಲ್ಕೈದು ತೈಪ್ ಬರೀ ಫ್ಲಸ್ ಸೆಂಟ್ ಅಂದರೆ ಒಂದಲ್ಲ ನಾಲ್ಕೈದು ಸೆಂಟ್ ಇರಬೇಕು ಚೊಕ್ಕಟವಾಗಿ ಮಡಿಸಿ ಇಸ್ತ್ರಿ ಮಾಡಿಟ್ಟು ಸಿದ್ಧವಾಗಿರುತ್ತಿತ್ತು ಬಟ್ಟೆಗಳು ಶಿವಸ್ವಾಮಯರವರು ಸಂದರ್ಭಕ್ಕೆ ತಕ್ಕಂತೆ ಇಷ್ಟಕ್ಕೆ ಒಗ್ಗಿದಂತೆ ಉಡುಪನ್ನು ಧರಿಸಿಕೊಂಡು ಆರಿಸುವರು ಇದು ನಸನಸೆ ಭೋಜನ ವಿಷಯದಲ್ಲಿಯೂ ಹಾಗೆ ಅದು ಡಿ ವಿ ಪ್ರಿಯ ಭೋಜನದಲ್ಲಿಯೂ ಹಾಗೇನೆ ಶ್ರೀಮಂತಿಗೆ ಲಕ್ಷಣ ಏನಿರಬೇಕು ದಿನದೂಟ ಇದು ಯಾವತ್ತೂ ಸ್ಪೆಷಲ್ ಊಟ ಅಲ್ಲ ದಿನದೂಟ ಉಪ್ಪಿನಕಾಯಿ ಚಟ್ನಿಯಿಂದ ಮೊದಲಾಗಿ ಹತ್ತು ಹದಿನಾಲ್ಕು ಬಗೆಯ ಇರಬೇಕು ಎರಡು ತರಹ ಪಲ್ಯ ಕೋಸಂಬರಿಗಳು ಹುಳಿಪಳದ್ಯ ಸಾರು ಹಪ್ಪಳ ಸಂಡಿಗೆ ಮತ್ತೇನಾದರೂ ಕರೆದದ್ದು ಇರಬೇಕು ಸಿಹಿ ಜಿಲೇಬಿ ಲಾಡು ಇತ್ಯಾದಿ ಮೊಸರು ಅಥವಾ ಗಟ್ಟಿ ಮಜ್ಜಿಗೆ ಇಂಥ ಪದಾರ್ಥಗಳೆಲ್ಲ ಇರಬೇಕು ವಿಶಾಲವಾದ ಎಲೆ ಸಾವಕಾಶವಾಗಿ ಭೋಜನ ಪಕ್ಕದಲ್ಲಿ ಜನ ಇರಬೇಕು ಅವರು ಭೋಜನ ಮಾಡಬೇಕು ತಮ್ಮಂತೆಯೇ ಸಂತೋಷವಾಗಿ ಮೂಡಬೇಕು ಆ ಥರ ಊಟ ಕೂತಾಗ ಅವ್ನು ಸಲ ಮಾಡೋಂಗಿಲ್ಲ ಆರಾಮಾಗಿರಬೇಕು ಒಂದು ಊಟ ಮಾಡ್ತಿರ್ಬೇಕಾದ್ರೆ ಡಿ ವಿ ಒಂದು ಶಿವ ಶಿವಸ್ವಾಮಿ ಅಯ್ಯರು ನನ್ನನ್ನು ಕುರಿತು ಕೇಳಿದರು ಅಯ್ಯ ನಿನ್ನ ಮನೆಗೆ ಬರಬೇಕೆಂದು ನನಗೆ ಮನಸ್ಸು ಡಿ ಮನೆಗೆ ನಿನ್ನ ಮನೆಗೆ ಬರಬೇಕೆಂದು ಮನಸ್ಸು ಆದರೆ ನನ್ನಿಂದ ನಿನಗೆ ಅಪಕೀರ್ತಿ ಬಂದಿತೋ ಎಂದು ಭಯ ಬೇರೆ ಅಪಕೀರ್ತಿ ಬರ್ತದೆ ನಾನು ಬಂದರೆ ನಿನಗೆ ಅಂತ ಅದೇಕ ಅಪಕೀರ್ತಿ ಅಂತ ಡಿ ವಿ ಜಿ ಮನೆ ಎತ್ತರದಲ್ಲಿದೆ ಬೀದಿಯಿಂದ ಮೆಟ್ಟಲುಗಳೇನೋ ಇದೆ ಆದರೆ ಆ ಮೆಟ್ಟಲನ್ನು ನಾನು ಹತ್ತಿದರೆ ಅಲ್ಲಿಯೇ ಬಿದ್ದು ಹೋಗಬಹುದು ಅಂದ್ರೆ ಮೆಟ್ಲು ಎತ್ತೆತ್ತರ ಇದೆ ಅಂತ ಹೇಳ್ಬೇಕಾಗಿದ್ದೀರಿ ಮತ್ತ ಅಂತಾನು ಇದು ಉದ್ದ ಕಮ್ಮಿ ಬಿದ್ದು ಹೋಗಬಹುದು ಪ್ರಾಣವೇ ಹೋಗಬಹುದು ಅದರಿಂದ ನಿನಗೆ ಅಪಕೀರ್ತಿ ನಾನು ಸ್ಥೂಲದ ಮನುಷ್ಯ ಮುದುಕ ನನ್ನ ಕಾಲು ದೊಡ್ಡದು ಮೊದಲೇ ಬೃಹತ್ ನಿನ್ನ ಮೆಟ್ಟಲುಗಳು ಸಣ್ಣವು ಅಂತೆಲ್ಲ ಹೇಳಿದ್ರಂತೆ ತಕ್ಷಣ ಡಿ ವಿಜಿ ಸ್ವಾಮಿ ತಾವು ದಯಮಾಡಿ ಅಳೆತಿ ಹೇಳಿದ್ರೆ ಬೇರೆ ಮೆಟ್ಟಲು ಹಾಕಿಸುತ್ತೇನೆ ಅಂದ್ರಂತೆ ಅಷ್ಟೇ ಹೇಳೋದಷ್ಟೇ ಅಲ್ಲ ತಮಾಷೆ ನೋಡಿ ಬಿಡ್ಲಿಲ್ಲ ಅವರು ಶಿವಸ್ವಾಮಿಯರು ತಮ್ಮ ಬೋಟ್ಸನ್ನು ಮುಂದಿಟ್ಟು ಇದು ಹನ್ನೊಂದು ಅಂಗಲಕ್ಕೂ ಉದ್ದಾಗಿದೆ ಹನ್ನೊಂದು ಅಂಗಲ ಇದೆ ನಿನ್ನ ಮೆಟ್ಟಲು ಒಂದು ಅಡಿ ಆದರೂ ಅಗಲ ಇರಬೇಕು ಅವ್ರೇನು ಮೊಲಾಜಿಲ್ಲ ಒಂದು ಇರಬೇಕು ಮೆಟ್ಟಲಿನ ಎತ್ತರ ಮೂರು ಮೂರುವರೆ ಅಂಗಲಕ್ಕೆ ಹೆಚ್ಚಿರಬಾರದು ಎಂಟೆಂಟು ಇಂಚು ಒಂಬತ್ತು ಇಂಚ ಹತ್ತೊಂದು ಕಷ್ಟ ಆಗ್ತದೆ ವಯಸ್ಸಾದವರಿಗೆ ಮೂರು ಮೂರುವರೆ ಇಂಚು ಇರಬೇಕು ಇಷ್ಟಾದರೆ ಪ್ರಾಣಭಯವಿಲ್ಲ ಅದರಲ್ಲಿ ತಮಾಷೆ ನೋಡಿ ನಾನು ಆ ದಿನವೇ ಕೆಲಸಗಾರರಿಗೆ ಹೇಳಿ ಕೆಳಿಸಿ ಹೊಸ ಮೆಟ್ಟಲನ್ನು ಕಟ್ಟಿಸಿದೆ ಡಿ ವಿ ಜಿ ನೋಡಿ ಹೊಸ ಕಟ್ಟಿಸಿದೆ ನನಗೆ ಗೋಕುಲ ಇನ್ಸ್ ಶೂಟ್ ಬರಬೇಕಾದ್ರೆ ಆ ರೇಲಿಂಗ್ ನಡುವೆ ಸ್ಟೆಪ್ಸ್ ಬರುತ್ತಲ್ಲ ಅದೇ ನೆನಪಾಗ್ತದೆ ನನಗೆ ಅಷ್ಟೇ ಮೂರು ಮೂರುವರೆ ಎಂಚೆ ಹತ್ತಿರ ಇದೆ ಸ್ಟೆಪ್ಸ್ ಅದ್ರೊಳಗೆ ಬರಬೇಕಾದ್ರೆ ಯಾರಿಗೂ ತೊಂದರೆ ಆಗಬಾರ್ದು ಬರಬೇಕಾದ್ರೆ ನೋಡ್ಕೊಂಬಂದೆ ಇದೇ ಅವಾಗ ಅಪೇಕ್ಷೆಗೆ ಪಟ್ಟದ್ದು ಶಿವಸ್ವಾಮಿ ಅಯ್ಯರವರು ಸೆನ್ಸ್ ಆಫ್ ಹ್ಯೂಮರ್ ಇಲ್ಲ ಅಂತಲ್ಲ ಗಂಭೀರ ವ್ಯಾಘ್ರ ಇದ್ದರೂ ಹ್ಯೂಮರ್ ಎಷ್ಟು ಚೆನ್ನಾಗಿರೋದು ಒಂದು ಸಲ ಎಮ್ ಎನ್ ಕೃಷ್ಣರಾವ್ ಪಾರ್ಕ್ ಮುಂದೆ ಹೋಗ್ತಾ ಇದ್ದಾರಂತೆ ಹದಿನೈದು ಮಂದಿ ಎಲ್ಲ ಗೋಷ್ಠಿಲಿ ಹೋಗ್ತಿದ್ದಾರೆ ಸ್ವಲ್ಪ ಕಿವಿ ಕೇಳಿಸ್ತಿರ್ಲಿಲ್ಲ ವಯಸ್ಸಾಗಿತ್ತಲ್ಲ ಶಿವಮ್ಯರು ಕಿವಿ ಕೇಳಿಸ್ತಾ ಇರಲಿಲ್ಲ ಆ ದಿವಸ ಅವರು ನನ್ನನ್ನು ಏನೋ ಕೇಳಿದರು ಡಿ ವಿ ಜಿಗೆ ಏನೋ ಒಂದು ವಿಷಯ ಕೇಳಿದ್ದಾರೆ ಇವರು ಉತ್ತರ ಕೊಟ್ಟಿದ್ದಾರೆ ಮುಗಿತಲ್ಲ ಅಲ್ಲಿಗೇನೆ ಒಂದು ನಿಮಿಷ ಸುಮ್ಮನಿದ್ದು ಇನ್ನೊಬ್ಬರು ಕಡೆ ತಿರುಗಿದ್ರಂತೆ ಶಿವಸಮ್ಯರವರು ಈ ಗ್ರಂಥಿಗೆ ಅಂಗಡಿಯಲ್ಲಿ ಗೋರೋಚನ ಎಂದು ಸಾಮಾನು ಸಿಕ್ಕುತ್ತದೆ ಅದರ ವಿಷಯ ನಿಮಗೇನಾದರೂ ಗೊತ್ತಿದೆಯಾ ಅಂತ ಕೇಳಿದ್ರಂತೆ ಗೋರೋಚನ ಅಂತ ಪದಾರ್ಥ ಸಿಗ್ತದೆ ಗ್ರಂಥಿಗೆ ನಿಮಗೇನು ಗೊತ್ತಾ ಅಂತ ಕೇಳಿದ್ರಂತೆ ಎಲ್ರೂ ಒಬ್ಬರೊಬ್ಬರು ಮುಖ ನೋಡಿಕೊಂಡ್ರು ಡಿ ವೆಂಕಟರಾಮಯ್ಯನವರು ಹೇಳಿದರು ಅದೇನು ಔಷಧ ಸಾಮಗ್ರಿ ಮಕ್ಕಳಿಗೆ ಹಾಕ್ತಾರೆ ಅಂತ ಅನ್ಸುತ್ತೆ ಅಂದ್ರಂತೆ ಮಕ್ಕಳಿಗೆ ಯಾಕೆ ಹಾಕ್ತಾರೆ ಅಂತ ಅಯ್ಯರ್ ಕೇಳಿದ್ರಂತೆ ಅವರು ನನಗೆ ಗೊತ್ತಿಲ್ಲ ಅಂದರು ಇನ್ನೊಬ್ರು ಶ್ರೀನಿವಾಸ ಅಯ್ಯರವರು ಇಲ್ಲ ಇಲ್ಲ ಗೋರೋಚನದಿಂದ ಗಂಟಲು ಶುದ್ಧಿಯಾಗುತ್ತದೆ ಧ್ವನಿ ಚೊಕ್ಕಟವಾಗಿ ಗಟ್ಟಿಯಾಗಿ ಬರುತ್ತದೆ ಮಕ್ಕಳು ಧ್ವನಿ ಶುದ್ಧವಾಗಿ ಗಟ್ಟಿಯಾಗಿ ಬರಬೇಕಾದ್ರೆ ಗೋರೋಚನ ಹಾಕ್ತಾರೆ ಅಂತ ಹೇಳಿದ್ರಂತೆ ಎದಕ್ಕೆ ಕೇಳಿದ ಗೊತ್ತಾ ಇಷ್ಟಲ್ಲ ಇವರು ತಕ್ಷಣ ಶಿವಸಾಮಯ್ಯವರು ಡಿ ವಿ ಜಿ ಕಡೆ ಬೆಟ್ಟ ಮಾಡಿಬಿಟ್ಟು ಇವರಾಜ್ಯ ಇವನಿಗೆ ಮಣಗಟ್ಟಲೆ ಗೋರವಚನ ಹಾಕಿರಬೇಕು ಇವರಾಜ್ಯ ಇವನಿಗೆ ಮನಗಟ್ಟಲೆ ಗೋರೋಚನ ಹಾಕಿರಬೇಕು ಅರ್ಥ ಐತೆ ಎಷ್ಟು ಚಮಾಶೆ ಇದೆ ಅಂದರೆ ಅವರೇನೋ ಕೇಳಿದ್ದಾರೆ ಪಾಪ ಮುದುಕರು ಕಿವಿ ಕೇಳಿಸಲ್ಲ ಇವ್ರಿಗೆ ಗೊತ್ತಿದೆ ಕಿವಿ ಜೋರಾಗಿ ಹೇಳಿರ್ಬೇಕು ಇವರು ಸಮಾನ್ಯವಾಗಿ ಕಿವಿ ಕೇಳಿಸ್ದೆ ಪ್ರಶ್ನೆ ಇರುತ್ತೆ ಯಾವಾಗಲೂ ಕಿವಿ ಕೇಳಿಸ್ದೆ ಇರೋರಿಗೆ ನಿಮಗೆ ಕೇಳಿಸಲ್ಲ ಅಂತ ಸಿಟ್ಟು ಬರುತ್ತೆ ಅವ್ರಿಗೆ ಕೇಳಿಸ್ತದಿಲ್ಲ ಯಾಕೆ ಕೇಳಿಸೋದಿಲ್ಲ ಕೇಳಿಸ್ತದೆ ಅಂತಾರೆ ಸಾವಕಾಶ ಹೇಳಿದರೆ ಕೇಳಿಸೋದಿಲ್ಲ ಜೋರಾಗಿ ಹೋಗಿದರೆ ಯಾಕೆ ಹೋಗಾಡ್ತೀರ ಜೋರಾಗಿ ಅಂತಾರೆ ಇವರು ಪಾಪ ಏನು ಮಾಡಿದ್ರು ಕೇಳಿಸ್ಲಿ ಅಂತ ಜೋರಾಗಿ ಹೇಳಿರಬೇಕು ಅದಕ್ಕೆ ಹೇಳಿದರು ಗೋವಚನ ಇವರ ಜೀವನ ಮಣಗಟ್ಟಲೆ ಹಾಕಿರಬೇಕು ಅಂತ ಹೇಳಿದ್ರು ಅಂತೆ ಹೀಗೆ ಅಂಥ ಮನುಷ್ಯರು ಅವ್ರು ಹೇಗೆ ಚರ್ಚೆ ಮಾಡೋದು ಹೇಗೆ ನೋಡಿ ಒಂದು ಚಿತ್ರ ಪ್ರಸಂಗ ಇದೆ ಇದೊಂದು ಅದ್ಭುತ ಪ್ರಸಂಗ ಹೇಳ್ತೇನೆ ಇದು ಹೇಳಿ ಮುಗಿಸ್ತೇನೆ ಕರೆಕ್ಟಾಗಿ ಎರಡು ನಿಮಿಷ ಆಗ್ಬೋದಾ ಒಂದು ಸಲ ಶಿವಸ್ವಾಮಿ ಅಯ್ಯರ್ ಡೈರೆಕ್ಟ್ ಪರಿಚಯ ಆಗೋದಕ್ಕಿಂತ ಮೊದಲಾದಂಥ ಘಟನೆ ಅವರು ಪ್ರತಿಯೊಬ್ಬರನ್ನು ಹೇಗೆ ಪರೀಕ್ಷೆ ಮಾಡಿ ನೋಡ್ತಿದ್ರು ತಮ್ಮ ಬಳಗದಲ್ಲಿ ತೊಗೊಳ್ಬೇಕಾದರೆ ಅಂತ ಒಂದು ಲೇಖನ ಬರೆದಿದ್ರು ಡಿ ವಿ ಜಿ ಈ ಸಂಸ್ಥಾನಗಳಿಗೆ ಹೇಗಿರಬೇಕು ಬಂದ ಮೇಲೆ ಅನ್ನೋದ್ರ ಬಗ್ಗೆ ಬರೆದಿದ್ದರು ಅಂತೆ ಅಯ್ಯರ್ ಅವ್ರು ನೋಡಿದ್ದಾರೆ ಅದು ಯಾರು ಬರೆದದ್ದು ಅಂತ ಗೊತ್ತಾಗಿಲ್ಲ ಅವ್ರಿಗೆ ಅದು ವಿಶ್ವೇಶ್ವರಯ್ಯನವರು ಪತ್ರ ಬರೆದರಂತೆ ಇಂಥ ಆರ್ಟಿಕಲ್ ನೋಡಿದೆ ನಾನು ಡಿ ವಿ ಗುಂಡಪ್ಪ ಅಂತ ಯಾರೋ ಬರೆದಿದ್ದಿದೆ ಅವರು ಯಾರು ಅಂತ ಗೊತ್ತಾಗ್ತದ ನಿಮಗೆ ಅಂತ ಅದಕ್ಕೆ ಉತ್ತರ ಇವರು ಬರೆದಿರಂತೆ ನೀವು ವಿಚಾರಿಸಿರುವ ಮನುಷ್ಯನನ್ನು ನಾನು ಬಲ್ಲೆ ನೀವು ಬೆಂಗಳೂರಿಗೆ ಬಂದರೆ ನಿಮ್ಮಿಬ್ಬರು ಭೇಟಿಯನ್ನು ಅನುಕೂಲಿಸುತ್ತೇನೆ ಅಂತ ಹೇಳಿದ್ರಂತೆ ಅದಕ್ಕೆ ಬಂದ್ರವರು ಬಂದೆಷ್ಟು ಚೆನ್ನಾಗಿದೆ ಮಾತನಾಡಿ ಈ ಸಲಹೆಯಂತೆ ಅಯ್ಯರ್ ಅವರು ಬಂದು ವಿಶ್ವೇಶ್ವರಯ್ಯವ್ರ ಅತಿಥಿಯಾಗಿದ್ದರು ಅಪ್ಲೈನ್ಸ್ ಎಂಬ ಬಂಗಲೆಯಲ್ಲಿ ವಾಸನವಾಗಿದ್ದರು ಊಟಕ್ಕೆ ಬಂದಿದ್ದವರಲ್ಲಿ ವಿಶ್ವೇಶ್ವರಯ್ಯವರ ತಮ್ಮಂದಿರು ಮೋಕ್ಷಗೊಂಡಂ ರಾಮಚಂದ್ರ ರಾಯರು ಅಣ್ಣನ ಮಕ್ಕಳು ಕೃಷ್ಣಮೂರ್ತಿಗಳು ಎಲ್ಲರೂ ಇದ್ದರು ಊಟದ ಕೋಣೆಯೊಳಗೆ ಬಂದು ಮನೆಯ ಮೇಲೆ ಕುಳಿತ ಕೂಡಲೇ ಇವರು ಕೂತ್ಕೊಂಡಿರಲಿಲ್ಲ ಡಿ ವಿ ಜಿ ಕೂತ್ಕೊಂಡ ತಕ್ಷಣ ಅಯ್ಯರು ನನ್ನ ಕಡೆಗೆ ತಿರುಗಿ ವಿಚಾರಣೆ ಪ್ರಾರಂಭಿಸಿದರು ಪ್ರಶ್ನೆ ನೋಡಿ ನೀವು ಬೃಹಚ್ ಚರಣರೆಂದು ಕೇಳಿದ್ದೇನೆ ಅಂದ್ರಂತೆ ಇವರಿಗೆ ಹೌದು ಸ್ವಾಮಿ ನಾನು ಆ ಗುಂಪಿನವನೇ ಅಂತ ಇವರು ಅಂದ್ರಂತೆ ಬೃಹಚರಣರಲ್ಲಿ ಯಾವ ಪಂಗಡದವರು ಬೃಹತ್ ಹಲವು ಉಪ ಹೇಳ್ತಾರಲ್ಲ ಅಂದ್ರಂತೆ ಇವರು ನನ್ನ ಪಂಗಡವನ್ನು ಮಂಜಪತ್ತೂರು ಎಂದು ಹೆಸರಿಸುತ್ತಾರೆ ಎಂದ್ರಂತೆ ಮಂಜಪತ್ತೂರು ಎಲ್ಲಿದೆ ಅಂತ ಕೇಳಿದ ತಂಜಾವೂರು ಜಿಲ್ಲೆ ಯಾವುದೋ ಭಾಗದಲ್ಲಿದೆ ನಾನೆಂದೂ ಅಲ್ಲಿಗೆ ಹೋಗಿಲ್ಲ ಕೆಲವು ಶತಮಾನಗಳಿಂದ ನಮ್ಮ ಮನೆತನದವರು ಮೈಸೂರಲ್ಲೇ ಜನಿಸಿದ್ದಾರೆ ಎಂದ್ರಂತೆ ನಿಮ್ಮ ಮನೆಯ ಹೆಂಗಸರು ಲಕ್ಷ್ಮೀ ವ್ರತ ಆಚರಿಸೋರೇ ವರಲಕ್ಷ್ಮೀ ವ್ರತ ಆಚರಿಸ್ತಾರೇನು ಅಂತ ಕೇಳಿದ್ರಂತೆ ಇವರು ಆಚರಿಸೋರು ನೆಕ್ಸ್ಟ್ ಪ್ರಶ್ನೆ ವಿನಾಯಕ ವ್ರತ ಅದನ್ನು ಆಚರಿಸೋರು ದೀಪಾವಳಿ ಅದನ್ನು ಆಚರಿಸುವರು ಅಂತ ಹೇಳಿದರು ನಿಮ್ಮ ಮನೆಯ ಹೆಂಗಸರು ಕೊಶಾಂಪಡವೆ ವಾರಿಯಲ್ಲಿ ಸೀರೆ ಉಡುತ್ತಾರೋ ಕೊಶಾಂಪಡವೆ ಅಂತ ನನಗೆ ಗೊತ್ತಿಲ್ಲ ಅದೇನೂ ಆ ವಾರಿ ಉಡುತ್ತಾರೆ ಅಂತ ಇದು ಕಾಲು ಬಳಿ ನೀರಿ ಸೀರೆ ನೀರಿಗೆ ಅಂತ ಬರೆದಿದ್ದಾರೆ ಅದಕ್ಕೆ ಗುಂಡಪ್ಪನವ್ರು ಹೆಂಗೆ ಚೆನ್ನಾಗಿ ಕೊಟ್ಟಿರು ಕೊಟ್ಟರೆ ಹಿಂದೆ ಹೆಂಗಸರು ಹೇಗೆ ಹುಡುತಿದ್ದರೋ ನನಗೆ ತಿಳಿಯೋದು ಸದ್ಯದಲ್ಲಿ ನಾವಂತೂ ಮುಲುಕನಾಡು ಸಂಪ್ರದಾಯದ ಆಚಾರಗಳ ಅನುಸರಿಸುತ್ತಿದ್ದೇವೆ ಅಂದ್ರಂತೆ ಇದು ಅನ್ಬೇಕಾದ್ರೆ ವಿಶೇಷ ನಗುತ್ತಾನೇ ಇದ್ದರಂತೆ ಇದು ಪ್ರಶ್ನೆ ಕೇಳ್ತಿದ್ದು ಎಲ್ಲರೂ ನಕರು ಈ ಪ್ರಶ್ನೆಗಳು ಅವ್ರ ನಗುವನ್ನು ಕೆಳಸುತ್ತಿದ್ದವು ಅವ್ರೇನು ಬೇಜಾರು ಮಾಡಿಕೊಂಡಿಲ್ಲ ಅಯ್ಯರವರು ಅವ್ರು ಹೇಳ್ತಾರೆ ನೋಡಿ ಈ ತಪಶೀಲುಗಳನ್ನು ಕೇಳಿದ್ದಂದು ನಗಬೇಕಾಗಿಲ್ಲ ನೀವು ನನಗೆ ಬೇಕಾಗಿದ್ದು ಈ ಆಸಾಮಿಯ ಶೀಲ ಸ್ವಭಾವಗಳ ತಿಳುವಳಿಕೆ ಈ ಆಸಾಮಿ ಅವ್ರ ಮುಂದೆ ಈ ಆಸಾಮಿ ಅಂತವನು ತಿಳ್ಕೋಬೇಕಾಗಿದೆ ನನಗೆ ಅದಕ್ಕೆ ಕೇಳಿದೆ ನಮ್ಮ ಕಾಲದಲ್ಲಿ ಇದೆಷ್ಟು ಚೆನ್ನಾಗಿದೆ ಮಾತಾಸ್ವಾಮಿ ನಮ್ಮ ಕಾಲದಲ್ಲಿ ಪತ್ರಿಕಾ ಪ್ರಸಿದ್ಧಿ ಬಲು ಸುಲಭ ಅದು ಅಗ್ಗದ ಸರಕು ಇವತ್ತಿಗೂ ಸರಿಯದು ಪೇಪರಲ್ಲಿ ಫೋಟೋ ಬಂದರೆ ದೊಡ್ಡವ್ರು ಅಂತ ಅನ್ಕೋತೇವೆ ಅದು ಅಗ್ಗದ ಸರಕು ಪತ್ರಿಕೆಗಳಲ್ಲಿ ಚಮತ್ಕಾರವನ್ನು ಪಾಂಡಿತ್ಯವನ್ನು ಪ್ರದರ್ಶನ ಮಾಡಬಹುದು ಅದು ಮನುಷ್ಯನ ವಾಸ್ತವದ ಯೋಗ್ಯತೆ ಎಂದು ಭರವಸೆ ನೀಡಲಾಗದು ಮನುಷ್ಯನೊಡನೆ ಮಾತುಕತೆ ಆಡಿ ವಿಚಾರ ವಿನಿಮಯ ಮಾಡಿಕೊಂಡಾಗಲೇ ನಿಜವಾದ ಯೋಗ್ಯತೆ ಏನೆಂಬುದು ಅರ್ಥವಾಗುವುದು ಅಲ್ಲ ಆಮೇಲೆ ಹೇಳಿದ್ರಂತೆ ಸಮಜಾಯಿಸಿಕೊಟ್ಟು ಒಂದು ಮಾತು ತಪ್ಪು ಆಡುವ ಅವರತ್ರ ಭೋಜನ ಭೋಜನ ಆದ್ಮೇಲೆ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಒಂದು ಏನೋ ಇಂಗ್ಲೀಷಲ್ಲಿ ಪ್ರಶ್ನೆ ಕೇಳಿದ್ರಂತೆ ಇವರು ವಿತ್ ದಿ ಪಾಸಿಬಲ್ ಎಕ್ಸೆಪ್ಷನ್ ಆಫ್ ಅಂದರು ಅದೊಂದನ್ನು ಹೊರತ ಪರಿಸ್ಥಿತಿ ಅಂತ ಹಂಗೆ ಹೇಳಿದ್ರು ಇವರು ಅವ್ರ ತಕ್ಷಣ ಹಿಡ್ಕೊಂಡ್ಬಿಟ್ರಂತೆ ಅವ್ರು ಹಿಡಿದ್ರು ಪಾಸಿಬಲ್ ಅನ್ನುತ್ತೇ ಅಲ್ಲ ಇದರ ಅಂತರ್ಭಾವ ಏನು ಅದಕ್ಕೆ ಡಿ ವಿ ಜಿ ಹೇಳ್ತಾರೆ ವಿವರಗಳು ನನಗೆ ಮರೆತು ಹೋಗಿದೆ ಆದರೆ ದೊಡ್ಡವರೊಡನೆ ಮಾತನಾಡುವಾಗ ಪ್ರತಿಯೊಂದು ಶಬ್ದದೊಡೆಯೂ ಜಾಗರೂಕನಾಗಿರಬೇಕೆಂಬ ಮನಸ್ಸು ದೃಢವಾಗಿ ನನಗೆ ಬಂತು ದೊಡ್ಡವರ ಹತ್ರ ಮಾತಾಡಬೇಕಾರೆ ಉಡಾಫಿ ಮಾತಾಡೋಂಗಿಲ್ಲ ಒಂದು ಮಾತು ಒಂದು ಮಾತು ತಪ್ಪಿ ಹಿಡ್ಕೊಂಡ್ಬಿಡ್ತಾರೆ ತಕ್ಕನವೇ ಅವರು ಅದನ್ನು ಏರ್ ಕಲ್ಕೊಂಡೆ ನಾನು ಅಂತಾರೆ ಕೊನೆ ಮಾತನ್ನು ಒಂದು ಹೇಳಿ ಮುಗಿಸ್ತೇನೆ ಎಷ್ಟು ದೊಡ್ಡವರು ದೊಡ್ಡವರ ಜೀವ ಹೇಗಿತ್ತೋ ಮುಕ್ತಿನೂ ಹಾಗೆ ಆಗ್ತಿ ಅವರ ಜೀವ ಹೇಗಾಯಿತು ಅಂತ ಹೇಳ್ತಾರೆ ಶಿವಸ್ವಾಮಿ ಅಯ್ಯರವರು ತಮ್ಮ ಅವಸಾನ ಕಾಲದಲ್ಲಿ ತಮ್ಮ ಪ್ರಿಯ ಪಂಡಿತರಾದ ರಾಮಚಂದ್ರ ಶಾಸ್ತ್ರಿಗಳನ್ನು ಕರೆದು ಇದು ಏನಪ್ಪ ನನಗೆ ಆಶ್ಚರ್ಯ ಅನಿಸುತ್ತೆ ಆ ಮನುಷ್ಯರಿಗೆ ಹೇಗೆ ಗೊತ್ತಾಗ್ತಿತ್ತು ಅಂತ ಹತ್ತಿರಕ್ಕೆ ಕರೆದು ಶ್ರೀಮದ್ಭಾಗವತದಿಂದ ರುಕ್ಮಿಣೀ ದೇವಿ ಶ್ರೀಕೃಷ್ಣನಿಗೆ ಹೇಳಿ ಕಳುಹಿಸಿದ ವಾರ್ತೆಯನ್ನೊಳಗೊಂಡ ಶ್ಲೋಕಗಳನ್ನು ಭಾಗವತದಲ್ಲಿ ಇನ್ನೊಂದೆರಡು ಸ್ತೋತ್ರಗಳನ್ನು ಕೇಳಿ ಕೇಳ್ರಿ ಅಂತ ಕೇಳಿದ್ರಂತೆ ಅದನ್ನು ಕೇಳುತ್ತಾ ಕೇಳುತ್ತಾ ಕಳೆ ಬರುವನ್ನು ತ್ಯಜಿಸಿದರು ಕೆಲವೊಂದು ಸಲ ಸರಿಯಾಗಿ ಸ್ವಿಚ್ ಇಲ್ಲದೆ ಹೋದರೆ ಅವರು ಸ್ವಿಚ್ ಆಫ್ ಮಾಡಿದರೂ ಲೈಟ್ ಹೋಗಲ್ಲ ಅಂಥದ್ದು ಅಷ್ಟು ಸುಲಭವಾಗಿ ದೇಹ ಬಿಟ್ಟು ಹೋಗ್ತಾ ಇರಲ್ಲ ಪುಣ್ಯಾತ್ಮರು ಅದಕ್ಕೆ ಶರಣರು ಸಾವು ಮರಣದಲ್ಲಿ ನೋಡು ಅಂತ ಅಂಥ ಮಹಾನುಭಾವ ನಮ್ಮೊಂದು ಇದ್ರಲ್ಲ ಅನ್ನೋದೇ ನೆನಸೋಕ್ಕೊಂತೃಪ್ತಿ ಆಗ್ತದೆ ಅಂಥವರು ಬಾಳಿನ ಜೀವನದ ಹದವನ್ನು ಅರಿತು ನಮ್ಮ ಬಾಳು ಕೂಡ ಅರಳಬೇಕು ಅನಿಸುತ್ತೆ ಈ ಜ್ಞಾಪಕ ಚಿತ್ರ ಶಾಲೆಗೆ ಒಂದು ಅರ್ಥ ಬರೋದು ಸಾರ್ಥಕ್ಯ ಬರೋದು ಯಾವಾಗಂದಾಗ ಅಂಥ ಜೀವನವನ್ನು ಓದಿದಾಗ ನಮ್ಮ ಜೀವನದವರು ಅಂಥವ್ರು ಯಾರಾದರೂ ಬಂದಿದ್ದರು ಅಂತ ನೆನೆಸ್ಕೊಳ್ಳೋದ್ರ ಜೊತೆಗೆ ಆ ಜೀವನದ ಅಂಶಗಳಲ್ಲಿ ಕೆಲವೊಂದು ಭಾಗವಾದರೂ ನಮ್ಮ ಜೀವನದ ಅಂಶ ಆಗೋದಾದರೆ ಅದಕ್ಕಿಂತ ಹೆಚ್ಚಿನ ಕೃತಜ್ಞತೆ ನಾವು ಡಿ ವಿ ಜಿಗೆ ಹೇಳ್ಬೇಕಾಗಿಲ್ಲ ಅನ್ಸುತ್ತೆ ವಶ ಅದಕ್ಕಿಂತ ಹೆಚ್ಚಿನ ಅಪೇಕ್ಷೆ ಮಾಡಲಿಲ್ಲ ನಮ್ಮಲ್ಲಿ ಹೀಗೆ ಮುಂದಿನ ಸಾಲಗಳಲ್ಲಿ ನೋಡ್ತಾ ಹೋಗೋಣ ಆ ಮಹನೀಯರು ನೆನ್ಸು ಕೆಲವರು ಅಂತಾರೆ ಟೈಮ್ ವೇಸ್ಟು ಅವ್ರು ನೆನೆಸ್ಕೊಂಡು ಏನು ಮಾಡೋದಿದೆ ನಾವು ವೇಸ್ಟ್ ಅಲ್ಲ ಅದು ದಟ್ ಇಸ್ ಓನ್ಲಿ ಯೂಸ್ಫುಲ್ ಟೈಮ್ ಹಿಂದಿನವರು ಹೇಗೆ ಬದುಕಿದ್ರು ಅಂದರೆ ಅದೊಂದು ಸ್ವಲ್ಪ ಆದರೂ ಬದುಕಬೇಕು ನಾವು ನಾನು ನೋಡಿರ್ಬೇಕು ಗಮನ ಇಟ್ಟಿರ್ಬೇಕು ಬಿಸಿಲಲ್ಲಿ ಹೋಗ್ತಿರ್ಬೇಕಾದ್ರೆ ಛತ್ರಿಯಲ್ಲದೆ ಹೋದಾಗ ಆ ಪುಸ್ತಕನೇ ಇಡ್ಕೊಂಡು ಹೋಗ್ತಾ ಇರ್ತೀವಿ ಆ ಪುಸ್ತಕ ಜ್ಞಾನ ಜ್ಯೋತಿಗೆ ನಮ್ಮ ತಂಪನ್ನು ಕೊಡ್ತದೆ ಹಾಗೆ ಹಿರಿಯರ ನೆರಳು ಇದೆಯಲ್ಲ ನಮ್ಮ ತಲೆ ಮೇಲೆ ಹಿರಿಯರ ನೆರಳು ಅದು ನಮ್ಮನ್ನು ಕಾಪಾಡುತ್ತೆ ಅವ್ರು ಬದುಕಿರುವಂಥ ದಾರಿ ನಮ್ಮ ಮುಂದಿನ ದಾರಿಗೆ ಬೆಳಕು ತೋರಿಸುತ್ತೆ ನನಗೊಂದು ಮಾತನ್ನು ಹೇಳಿ ಮುಗಿಸ್ತಾ ನನಗೆ ಅದ್ಭುತ ಅನಿಸಿದ ಮಾತದ್ದು ನಾನು ಗುಲ್ಬರ್ಗಾದಲ್ಲಿದ್ದೆ ಎಮ್ ಎಸ್ ಸಿ ಮಾಡ್ತಾಯಿದ್ದೆ ನಾನು ಮರೆಯೋದೇ ಇಲ್ಲ ಜೀವನದಲ್ಲಿ ಅದನ್ನು ಒಂದು ಎಂಟತ್ತು ರೂಮು ಸಿಂಗಲ್ ರೂಮ್ಸ್ ಗುಲ್ಬರ್ಗದಲ್ಲಿ ನೀರಿನ ತುಂಬ ಕಷ್ಟ ಚಳಿಗಾಲದಲ್ಲಿ ವಿಪರೀತ ಚಳಿ ಬೇರೆ ಎಲ್ಲಿ ನಮಗೆ ಚಿಸಿನೀರು ಕಾಯಿಸ್ಕೊಳ್ಳೆ ಗೀಝರ್ ಗೀಝರ್ ಇರಲಿಲ್ಲ ಅವಾಗ ಪಕ್ಕದಲ್ಲಿ ಮಹಾರಾಷ್ಟ್ರೇನು ಹೆಣ್ಮಗಳಿದ್ದು ಆಕೆ ತನ್ನ ಮಗಳನ್ನು ಕಳ್ಕೊಂಡು ಮೊಮ್ಮಗಳ ಜೊತೆಗೆ ಇರೋಳು ಒಂದು ಹುಡುಗಿ ಬುದ್ಧಿಮಾನ್ದಿ ಹುಡುಗಿಯದು ಹತ್ತು ವರ್ಷ ಏ ಅಂತಿತ್ತು ಏನೋ ಗೊತ್ತೇ ಆಗ್ತಿ ಏನಂತದೇ ಗೊತ್ತಾಗ್ತಿದ್ದಿಲ್ಲ ಅದು ದಿನ ಬಂದು ನಮ್ಮ ರೂಮಲ್ಲಿ ಬರೋದೆಲ್ಲ ಮಾಡ್ತಿತ್ತು ಆ ಮುದುಕಿ ನಮಗೆ ದಿನಾಲು ಒಂದು ಮಡಿಕೆಯಲ್ಲಿ ನೀರು ಕಾಯಿ ಕಾಸಿ ಕೊಡೋದು ಒಂದು ಬಕೆಟ್ಟಿಗೆ ಎಂಟು ಹಣ ಏನೋ ನಾಲ್ಕು ಹಣ ನೀರು ಕಾಯಿ ಕೊಡೋದು ಮಾಡಬೇಕು ಸ್ನಾನ ಅಂತ ಪರಿಚಯ ಆಗ್ಬಿಡ್ತು ಮರಾಠಿ ಮಾತಾಡ್ತಿದ್ಲು ಮುದುಕಿ ಆ ಹುಡುಗಿ ಬಂದು ನನ್ನ ಹತ್ರ ಕುತ್ಕೊಳ್ಳೋದು ಎಲ್ಲರೂ ಸಲಿಗೆ ಆಗಿತ್ತಲ ಬಂದು ಟಪಕ್ಕಿನ ಬೆನ್ಮೇಲೆ ಹಾಕೊಂಡು ಈ ಪಿಗಿಬೇಕಂತ ನಾವು ಹಾಗೆ ಈ ಕುರಿ ಮಾಡೋದು ಅಂತ ಕರ್ಕೊಂಡು ಹೋಗ್ತಿದ್ವಿ ಸಣ್ಣ ಮಗು ಅಲ್ಲಿ ಕಮ್ಯೂನಲ್ ವೈಲನ್ಸ್ ಆಗ್ಬಿಡ್ತು ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ಹಿಂದೂ ಮುಸ್ಲಿಮ್ ತುಂಬ ಗಲಾಟಿಯಾಗಿ ನಮ್ಮ ಕೆಳಗೆ ಹಿಡ್ಕೊಟ್ಟಿಲ್ಲ ಮಳಿಗೆ ಮೇಲೆ ಕುತ್ಕೋಬೇಕು ಅಂತ ಆಗ್ಬಿಡ್ತು ಕರ್ಫ್ಯೂ ಆರ್ಡ್ರಾಗಿತ್ತು ಬಿಸಿಲಲ್ಲಿ ಕೂತ್ಕೋಬೇಕು ಹಾಗೇ ಮಳಿಗೆ ಮೇಲೆ ಹಗಲು ರಾತ್ರಿ ಕೂತ್ಕೋಬೇಕು ಪ್ರೊಟೆಕ್ಷನ್ ಪೊಲೀಸ್ ಇರೋ ಸುತ್ತಮುತ್ತಲು ಆ ಹುಡುಗಿ ಮೇಲೆ ಇರೋದು ಪಾಪ ಮಗು ಹ್ಯಾಕೆ ಕೂತ್ಕೊಂಡಿದ್ದ ಅದು ನಾವೇನೋ ಈ ಒಂದು ಕೋಲ್ ಇಟ್ಕೊಂಡು ಚಾದರ್ ಹಾಕ್ಕೊಂಡು ಅದನ್ನೇ ಟೆಂಟ್ ಥರ ಮಾಡ್ಕೊಂಡು ಒಳಗೆ ಕೂತ್ಕೋತಾ ಇದ್ವಿ ಆ ಒಂದು ಸಾ ಬರೋಳು ನನ್ನ ಕಡೆ ಸಾಯಂಕಾಲ ಆದ ತಕ್ಷಣ ಬೆನ್ಮೇಲೆ ಹತ್ಕೊಂಡು ಏ ನೋಳು ಏನೋ ಮಗು ಅಂತ ಒಂದು ಸಲ ನನಗೆ ಎಷ್ಟು ಚೆನ್ನಾಗಿ ಅನ್ನಿಸ್ತು ಅಂದರೆ ಆ ಹುಡುಗಿಗೆ ಆ ಸೂರ್ಯಾಸ್ತ ಆಗ್ತಾ ಇದೆ ಅಲ್ಲಿ ಸೂರ್ಯಾಸ್ತ ಆಗ್ತಾ ಇತ್ತು ಮೆನ್ನಲ್ಲಿ ಹತ್ಕೊಂಡ್ಲು ಅಲ್ಲಿ ಕೈ ಮಾಡ್ತಾ ಇದ್ದ ಆ ಅಂತ ತೋರಿಸ್ತಾ ಇದ್ಲು ನಾನು ಆ ಸೂರ್ಯನ ತೋರಿಸ್ತಾ ಇದ್ದೆ ಹಾಂ ಸೂರ್ಯ ಸೂರ್ಯ ಸೂರ್ಯ ಅಂತಂದು ಹಾಂ ಹಾಂ ಹಾಂ ಅನ್ನೋದು ಹಿಂಗೆ ತಿರುಗಿ ನೋಡಿದ್ಲು ಏಕಡೆ ಕೈ ಮಾಡ್ತಾ ಇದ್ದು ಹಿಂದೆ ಮುಂದೆ ಸೂರ್ಯನ ತೋರಿಸೋದು ಕೈ ಮಾಡೋದು ಈ ಕಡೆ ಹಿಂದೆ ಕೈ ತೋರಿಸ್ತಾ ಇದ್ಲು ನನ್ನ ಮೊದಲು ಏನೂ ಅರ್ಥ ಆಗಲಿಲ್ಲ ಹಿಂದಿರುಗಿ ನೋಡಿದಾಗ ಅನ್ನಿಸ್ತು ಆ ಸೂರ್ಯನ ಕಡೆ ಮುಖ ಮಾಡಿ ನಿಂತಾಗ ನನ್ನೆರಳು ಇಷ್ಟುದ್ದ ಹಿಂದೆ ಇತ್ತಲ್ಲ ಅದು ಮಗು ಏನು ಅನಿಸುತ್ತೋ ಗೊತ್ತಿಲ್ಲ ಆಕೆ ಏನು ಹೇಳಿದ್ದೋ ಗೊತ್ತಿಲ್ಲ ನನಗೊಂಥರ ತಕ್ಕಂತ ತಲೆಗೆ ಶಾಕ್ ಹೊಡೆದಂಗಾಗ್ಬಿಡ್ತು ಸೂರ್ಯನ ಕಡೆ ನೋಡ್ತಾ ಇದ್ರೆ ನೆರಳುಗಳು ಹಿಂದೆ ಇರ್ತದೆ ಅಂತ ಯಾವಾಗಲೂ ನಮ್ಮ ಸೂರ್ಯನ ಕಡೆ ಆಗಿರಬೇಕು ನಾನು ಸೂರ್ಯನ ಕಡೆಗೊಂಚೂರು ಬೆನ್ನು ಮಾಡಿದರೆ ನಂಗೆ ಸೂರ್ಯ ಕಾಣಿಸೋದೆಲ್ಲ ಬರೀ ನೆರಳೇ ಕಾಣಿಸುತ್ತೆ ಯಾವಾಗಲೂ ಸೂರ್ಯನ ಕಡೆ ಮುಖ ಮಾಡಿ ನಿಲ್ಲುವಂತ ನಮ್ಮ ಮನಸ್ಸು ಆಗಬೇಕು ಆಗಿನ ಕಾಲದಲ್ಲಿಂಥ ಕಷ್ಟದಲ್ಲಿ ಮುಖ ಮಾಡ್ಕೊಂಡು ನಿಂತಿದ್ದರಲ್ಲ ಜನ ಸೂರ್ಯನ ಕಡೆಗೆ ನ್ಯಾಯದ ಕಡೆಗೆ ಶ್ರದ್ಧೆಯ ಕಡೆಗೆ ಭಕ್ತಿ ಕಡೆಗೆ ನ್ಯಾಯದ ಕಡೆಗೆ ಸತ್ಯದ ಕಡೆ ಮುಖ ಮಾಡ್ಕೊಂಡಿದ್ದೀರಲ್ಲ ಆ ಕಡೆ ಮುಖ ಮಾಡಿದಾಗ ನಮ್ಮ ಬ್ಲ್ಯಾಕ್ ಇದೆಯಲ್ಲ ಶೇಡ್ ಹಿಂದೆ ಇರ್ತದೆ ಮುಂದೆ ಇರಲ್ಲ ನಾನು ಆ ಕಡೆ ಸತ್ಯದ ಕಡೆ ಬೆನ್ನು ಮಾಡಿ ನಿಂತ್ಕೊಂಡ್ರೆ ಬರೀ ಕಾಣೋದು ಕರಿ ಮಾತ್ರ ಆ ಮಗು ಕಲಿಸ್ಬಿಡುತ್ತೆ ನನಗೊಂದು ಸಲ ಆಂ ಆ ಅಂದಾಗ ಸೂರ್ಯನ ಕಡೆ ನೋಡು ನಿನ್ನೆರಡು ಹಿಂದೆ ಇರುತ್ತೆ ಅಂತ ಅಂಥ ಮಾದರಿಯಾಗಿ ನಮ್ಮ ದಾರಿದೀಪವನ್ನು ಕಲಿಸಿದಂಥ ಹಿರಿಯರು ನೆನೆಸ್ಕೊಳ್ಳುವಂಥ ಒಂದು ಅವಕಾಶ ಸಿಕ್ಕದ್ದಕ್ಕೆ ಮತ್ತೊಮ್ಮೆ ಈ ಗೋಖಲೆ ಸಂಸ್ಥೆಗೆ ನನ್ನ ಕೃತಜ್ಞತೆ ಅರ್ಪಿಸಿ ಇದನ್ನು ಮಾತುಕಷ್ಟೇ ನಮಸ್ಕಾರ